ಆಮೇಲೆ ಬ್ರಹ್ಮಾಕ್ಷರ ಸಮುದ್ಭವಂ ಅಂತ ಬ್ರಹ್ಮನನ್ನು ತೆರೆಯುವುದಕ್ಕೆ ವೇದ ರೂಪವಾದ ಅಕ್ಷರ ಬೇಕು ಆಯಿತು ವೇದ ವೇದದಿಂದ ಭಗವಂತನ ಅರಿವು ಭಗವಂತನಿಂದ ಕರ್ಮ ಕರ್ಮದಿಂದ ಯಜ್ಞ ಯಜ್ಞದಿಂದ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಮುಂದಿನ ಚಕ್ರಿ ಚಕ್ರವೇ ಇಲ್ಲ ಏನು ಪ್ರವರ್ತಿ ಚಕ್ರಂ ಇದು ಚಕ್ರ ಅಂದ್ರೆ ಚಕ್ರವೇ ಇಲ್ಲ ಒಂದು ಸರ್ವ ರೈತ ಇಷ್ಟು ಚಕ್ರ ಮತ್ತೆ ಮೊದಲು ಬಂದು ಬಹಳ ವಿಚಿತ್ರವಾಗಿದೆ ಚಕ್ರವೇ ಕಾಣುವುದಿಲ್ಲ ಇದರಲ್ಲಿ ಚಕ್ರಲ್ಲೇ ಇಲ್ಲವ ಮತ್ತೆ ಅಲ್ಲಿ ಬಂದು ತೇರಬೇಕು ಈಗ ಚಕ್ರ ಮಾರು ಮಾಡಿ ನಮ್ಮ ಗಾಡಿ ಸಿಕ್ಕಿತ್ತು ಆಮೇಲೆ ಮತ್ತೆ ಹೇಗೆ ಹೋಗುತ್ತೆ ನೋಡೋಣ ಈ ಚಕ್ರ ಹಾಕಬೇಕಾದ್ರೆ ಅಲ್ಲಿ ಕರ್ಮ ಅಕ್ಷರ ಸಮೇನು ಹೇಳಿದ್ರು ಮನುಷ್ಯನ ಬದುಕು ಆಹಾರದಿಂದ ಆಹಾರ ಮಳೆಯಿಂದ ಮಳೆ ಯಜ್ಞದಿಂದ ಯಜ್ಞ ಕರ್ಮದಿಂದ ಕರ್ಮ ಭಗವಂತನಿಂದ ಭಗವಂತ ವೇದದಿಂದ ವೇದದ ಉಚ್ಚಾರ ಮನುಷ್ಯನಿಂದ ಮನುಷ್ಯನ ಬದುಕು ಆಹಾರದಿಂದ ಓಹ್ ಚಕ್ರವಾಗಿ ವೇದ ಅನ್ನೋದು ಇರುವುದೇ ನಮ್ಮ ಬಾಯಿಂದ ಉತ್ತೇಜಿಸಿದ್ರೆ ಒಂದು ಹೆಸರೇ ಶೃತಿ ಉಂಟ ಅದನ್ನು ಬರೆದಿಡುವಂತಹದ್ದು ಮತ್ತೆ ಬರೆದಿಟ್ಟು ಕರಪ್ಟ್ ಪಾಠಗಳೆಲ್ಲ ಬಂದವು ವೇದ ಎಲ್ಲಿಂದ ಬರಬೇಕು ವೇದ ಉಚ್ಚಾರ ನಮ್ಮ ಬಾಯಿಯಿಂದ ಉಚ್ಚಾರ ಆಗಬೇಕು ನಿಮ್ಮ ಕಿವಿಯಿಂದ ಕೇಳಬೇಕು ಬಾಯಿ ಮತ್ತು ಕಿಳಿಯೇ ಕೆಲಸ ಅದು ಈ ಬಾಯಿ ಕಿಳಿ ಎನ್ನುವುದು ಮನುಷ್ಯನ ಕ್ರಿಯೆ ಆದ್ರಿಂದ ಮನುಷ್ಯ ವೇದ ಮನುಷ್ಯನೇ ಮನುಷ್ಯ ಆಹಾರದಿಂದ ಆಹಾರ ಮಳೆಯಿಂದ ಮಳೆ ಯಜ್ಞದಿಂದ ಇದು ಒಂದು ಸಮಸ್ಯೆ ಆಯ್ತು ಎಲ್ಲಾ ಅರ್ಥ ಆಯ್ತು ಸಾಮಾನ್ಯ ಒಪ್ಪೋಣ ವೇದ ಮನುಷ್ಯ ಉಚ್ಚರಿಸಿದಾಗ ವೇದ ವೇದದಿಂದ ಭಗವಂತನ ಅರಿವು ಬಂತು ಭಗವಂತ ಕರ್ಮ ಮಾಡಿಸಿಲ್ಲ ಭಗವಂತನ ಅರಿವು ಬಂದಾಗ ನಮ್ಗೆ ಗೊತ್ತಾಯ್ತು ಗಣಮತಿನ ಚಲಕೇನ ಭಗವಂತ ಒಳಗ ನಿಂದು ಏನು ನಡೆಯುವುದಿಲ್ಲ ಅಂತ ಗೊತ್ತಾಯ್ತು ಆದ್ರೆ ಭಗವಂತನ ಕರ್ಮದಿಂದ ಕರ್ಮದ ಮೂಲಕ ಯಜ್ಞ ಯಜ್ಞ ಅನ್ನೋದು ಒಂದು ಕರ್ಮ ವಿಶೇಷ ನಮ್ಮ ಚಟುವಟಿಕೆಯನ್ನು ನಾವು ಕರ್ಮವನ್ನು ಯಜ್ಞಮಯವಾಗಿ ಮಾಡಬೇಕು ಏನು ಯಜ್ಞ ಅಂದ್ರೆ ನಾವು ಮಾಡುವ ಕರ್ಮವನ್ನ ಯಜ್ಞ ಅಂದ್ರೆ ಏನು ಗೊತ್ತೋ ಸಂಸ್ಕೃತದಲ್ಲಿ ಯಜ ದೇವ ಪೂಜಾ ವರ್ಷಿಪ್ ಆಫ್ ಗಾಡ್ ದೇವರ ಪೂಜೆ ಅಂತ ಎಲ್ಲ ಕರ್ಮವೂ ಭಗವಂತನ ಪೂಜೆಯಾದರೆ ಯಜ್ಞ ಆಗುತ್ತೆ ಅಷ್ಟೇ ಅಂದ್ರೆ ನಿನ್ನ ಕ್ರಿಯೆಯನ್ನ ಅದು ಬರೆಯ ಲೌಕಿಕ ಕರ್ಮ ಅಲ್ಲ ಅದು ಭಗವಂತನ ಪೂಜೆ ಅಂತ ಮಾಡುವುದು ಹೇಗೆ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತೇನೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ವೈದಿಕರಲ್ಲಿ ಊಟ ಮಾಡುವಾಗ ಅವರೊಂದು ಪರಿಶಿಂಚನ ಅಂತ ಮಾಡ್ತಾರೆ ಪರಿಶೀಲನಾಗಿ ಪ್ರಾಣಿಯಿಂದ ಪ್ರಾಣ ಎಸ್ವಾಹ ಅಪಾನ ಎಸ್ವಾಹ ವ್ಯಾನ ಎಸ್ವಾಹ ಉದಾನ ಎಸ್ವಾಹ ಸಮಾನ ಎಸ್ವಾಹ ಕೊನೆ ತರದ್ದು ಸ್ವಹಾವೇ ಮಾಡುದು ಐದು ಯಾಕೆ ಸ್ವಾಹ ಅವ್ರು ಮತ್ತೆ ಏನ್ ಮಾಡ್ತಾರೆ ಮೂರು ನೂರು ಯಾರು ಮತ್ತೆ ಶುರು ನೋಡೋಣ ಗುರುತು ಸ್ವಹ ಮಾಡ್ತಾರೆ ಐದು ಸ್ವಾಹ ಏನು ದಿಸ್ ಈಸ್ ಎ ಕಾನ್ಸೆಪ್ ಕೃಷ್ಣ ಒಂದ್ ಕಡೆ ಹೇಳ್ತಾನೆ ತ್ವಗಂ ಭುಂಜತೆ ಪಾಪಾ ಹೇ ಬಸಂತಿ ಆತ್ಮಕಾರಣ ಆದಂತ ನಿನ್ನ ಹೊಟ್ಟೆಗೋಸ್ಕರ ನೀವು ಅನ್ನ ಬೇಯಿಸಿದರೆ ನೀವು ತಿನ್ನುವುದು ಅನ್ನವನ್ನಲ್ಲ ನೀವು ಮಾಡಿದ ಪಾಪವನ್ನು ಇದು ಹಿಟೇದೆ ಶ್ಲೋಕ ಸೇ ತ್ವಗಂ ಭುಂಜತೆ ನಿಮ್ಮ ಹೊಟ್ಟೆಗೋಸ್ಕರ ಬೇಯಿಸಿ ತಿಂದಿರಲ್ಲ ನೀವು ತಿಂದದ್ದು ನೀವು ಬೇಯಿಸಿದ ಅನ್ನವನ್ನಲ್ಲ ನೀವು ಮಾಡಿದ ಪಾಪವನ್ನು ಮತ್ತೆ ನಾವು ತಿನ್ನುವುದು ನಮ್ಮ ಹೊಟ್ಟೆಗೋಸ್ಕರ ಅಲ್ಲ ಮತ್ತೆ ಅದು ಒಂದು ಯಜ್ಞ ನೋಡಿ ನಾವು ಹೊಟ್ಟೆಗೋಸ್ಕರ ತಿಂದರೆ ಕರ್ಮ ಆಯಿತು ಅದರ ಯಜ್ಞ ಅದೊಂದು ದೇವರ ಪೂಜೆ ಏನು ನನ್ನ ದೇಹದ ಅಹಂ ವೈಶ್ವಧರು ಇದೇ ಹದಿನೈದನೇ ಅಧ್ಯಾಯ ಮುಂದೆ ಬರುತ್ತೆ ಅಹಂ ವೈಶ್ವಧರು ಭೂತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾನುಕ್ತಃ ಚದುರ್ವಿಧಂ ಒಳಗೆ ವೈಶ್ವಾಗರ ಬೆಂಕಿ ಇದೆ ಆ ಬೆಂಕಿ ಹೊರಗಿನಿಂದ ಪಾಪ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ದೇಹಿಸ್ತಾರೆ ಅದನ್ನು ತಿನ್ನೋದು ಹೊರಗಡೆ ಇರುತ್ತಲ್ಲ ಮತ್ತೆ ಹೊರಗೆ ಭಚನ ಆಗಿರತ್ತಲ್ಲ ಹೊರಗಿನಿಂದ ಭಜನ ಮಾಡಿಕೊಟ್ಟವರು ನಮಗೆ ಹೊರಗೂ ಪ್ರಚನ ಇಲ್ಲ ಹೊರಗೂ ಭಜನ ಇಲ್ಲ ಹೊರಗೆ ಭಜನ ಹೆಣ್ಮಕ್ಳದಿಂದ ಆಯಿತು ಅಂದ್ರೆ ತಿಂದು ಒಳಗೆ ಭಾಳ ಆಗ್ತಾರೆ ಒಳಗಿಂದ ಒಂದು ಅದ್ನ ಇದೆ ಹೊಳಗಿಂದ ಒಲೆಯಲ್ಲಿದ್ದ ಅದನ್ನೋ ಸ್ಟವ್ ಏನೋ ಪ್ರೆಷರ್ ಕುಕ್ಕರ್ ಎಲ್ಲ ಇತ್ತು ಒಳಗಿಂದ ಏನು ವ್ಯವಸ್ಥೆ ಒಳಗಿನಿಂದ ಒಂದು ಅಗ್ನಿ ಇದೆ ಆ ಅಗ್ನಿದ್ರಿಂದ ಇಲ್ಲಿ ಮುಟ್ಟ ಬಿಸಿ ಉಂಟು ಇನ್ನು ಸಣ್ಣದಾಗಲಿದೆ ಜೀವ ಇದೆ ಅಂತ ಒಳಗಿಂದ ಒಂದು ಟೆಂಪರೇಚರ್ ಇದೆ ಬೆಂಕಿ ಇದೆ ಅದರ ಬೆಂಕಿ ಐದು ಮುಖವಾಗಿ ಕೆಲಸ ಮಾಡಿದ್ದಾರೆ ಪಂಚ ಅಗ್ನಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಐದು ವಿಧದ ಅಗ್ನಿಗಾಗಿ ಪಂಚವಿಧ ಪ್ರಾಣನಾಗಿ ಪಂಚವಿಧ ಅಗ್ನಿಯಾಗಿ ನಾವು ಉಂಡದನ್ನ ಒಳಗಿಂದ ಕರಗಿಸಿ ಕರಗಿಸಿ ಎಲ್ಲಲ್ಲಿ ಯಾವ್ಯಾವ್ದು ಹೋಗಬೇಕು ಅಲ್ಲಲ್ಲಿಗೆ ಈ ಅರಕ್ತಕ್ಕೆ ಮಾಂಸಕ್ಕೆ ಬ್ರೈನ್ಗೆ ಯಾವ್ಯಾವಿಗೆ ಯಾವ್ಯಾವ ಅಂಶ ಹೋಗಬೇಕು ಅದನ್ನು ಸಪ್ಲೈ ಮಾಡಿ ಆ ದೇಹಕ್ಕೆ ಬೇಡವಾದನ್ನ ಮಲಮುತ್ತಿ ಇಷ್ಟೆಲ್ಲ ಒಳಗಿನಿಂದ ಸಂಶನಿದೆ ಈ ಒಳಗೆ ಪ್ರಾಣಪಾನ ವ್ಯಾನದಾನ ಸಮಾನ ಪಂಚಪ್ರಾಣರು ಇವರು ನಿಯಂತ್ರಿಸುವಂತಹ ವೈಶ್ವಾದರ ನಾಮಕ ಭಗವಂತ ಒಳಗಿನಿಂದ ಪಕ್ಕ ಮಾಡಿದ್ರೆ ಉಂಡದ ಕರಗಡೆ ಉಂಡದಿಂದ ಸಾಹಿತ್ಯ ನಾವು ಒಂದು ಬದುಕಿದ ಕರಗಿದ್ದರಿಂದ ಕರಗಿದ ನಿನ್ನ ಒಳಗೆ ಭಗವಂತ ಪಂಚರೂಪದಿಂದ ಇದ್ದಾನೆ ಪ್ರಾಣಾಭಾನ ವ್ಯಾನೋದಾನ ಸಮಾನ ವಾಸುದೇವ ಸಂತ ಅನಿರುದ್ಧ ನಾರಾಯಣ ಇದು ಭಗವಂತ ಪಂಚರೂಪಿಯಾದ ಭಗವಂತ ಈ ಹೊರಗಿನ ಪ್ರಪಂಚದಲ್ಲಿ ಹೇಗಿದ್ದಾನೋ ಹಾಗೆ ನಿನ್ನ ಪಿಂಡಾಂಗದ ಪ್ರಪಂಚದಲ್ಲೂ ಇದ್ದಾನ ಆ ಪಂಚರೂಪಿಯಾದ ಭಗವಂತರಿಗೆ ಇದು ಆಹುದಂತ ಹೇಳಕು ಹಾಗೆಯೇ ಜ್ಞಾನ ನಾನು ಬರೀ ನನ್ನ ಹೊಟ್ಟೆ ನನ್ನ ಹೊಟ್ಟೆಯ ಒಳಗೆ ನನ್ನನ್ನು ಬದುಕಿಸ್ತಾ ಇರುವ ಪ್ರಾಣಾಪಾನ ಸಮಾನ ಶಕ್ತಿಗಳಿವೆಯಲ್ಲ ಪ್ರಾಣ ಶಕ್ತಿ ಆ ಭಗವತ್ ಶಕ್ತಿ ಅದಕ್ಕೆ ಆಹುದಾದ್ರೆ ಹೊಟ್ಟೆಯ ಒಳಗೆ ಅಗ್ನಿಗುದ ಅಗ್ನಿ ಹೊತ್ತಾಯಿತು ಇದಕ್ಕೆ ಉಣ್ಣೂರನ್ನ ಈ ಕಾನ್ಸೆಪ್ಟ್ ನಿಂದ ನಾವು ಉಳ್ಳೆ ದಿಸ್ ಈಸ್ ಎ ಪ್ರಾಣಿತ್ರ ಇದು ಅಗ್ರಹೋತ್ರ ಇದು ಅಲ್ಲ ಹೊಟ್ಟೆ ವಸ್ತುಗಳು ನನ್ನ ಪ್ರಾರಬ್ಧ ಕರ್ಮ ಅಷ್ಟೇ ಹೀಗೆ ಯಾವುದೇ ಕ್ರಿಯೆಯನ್ನ ನಾವು ಅದನ್ನು ಸ್ಪಿರಿಚುವಲೈಸ್ ಮಾಡಬಹುದು ಅದನ್ನು ಆಧ್ಯಾತ್ಮಿಕ ಮುಖದಿಂದ ಅನುಸಂಧಾನ ಮಾಡಬಹುದು ಉಣ್ಣುವುದು ಕೂಡ ಒಂದು ಯಜ್ಞ ಅದನ್ನೇ ಪ್ರಶ್ನೆ ಹೇಳೋದು ಕರ್ಮವನ್ನು ಯಜ್ಞವನ್ನಾಗಿ ಮಾಡುವುದು ಯಜ್ಞದಿಂದ ಮಳೆ ಬರುವಂತೆ ಮಾಡುವುದು ಅದೇ ಯಜ್ಞಕ್ಕೂ ಮಳೆಗೂ ಏನು ಸಂಬಂಧ ಯಜ್ಞ ಅಂದ್ರೆ ಮೂಲಭೂತ ನಾನು ಹೇಳಿದೆ ಯಜ್ಞ ಅಂದ್ರೆ ಬೆಂಕಿಯ ಕುಂಡವಂದ ಮಾಡಿ ಅದರಲ್ಲಿ ಆರಿಸಿಕೊಡುವುದು ಅಷ್ಟೇ ಯಜ್ಞ ಅಲ್ಲ ಪ್ರತಿಯೊಂದು ಕ್ರಿಯೆಯನ್ನು ಆಧ್ಯಾತ್ಮಿಕ ಮುಖದಿಂದ ದೇವರ ಪೂಜೆ ಅಂತ ತಿಳಿದು ಮಾಡಿದಾಗ ಸರ್ವಂತ್ವರಾರಾಧನೇ ಮುಳು ಅಂತ ಬೇಡಾಟೇದ ಹಿಂದೆ ಹೋದ್ರು ನಾನು ನಡುವದ್ದೆಲ್ಲ ನಿನ್ನ ಪ್ರದಕ್ಷಿಣೆ ಆಗಲಿ ನಾನು ಮಲಗಿದ್ದೆಲ್ಲ ನಿನ್ನ ನಮಸ್ಕಾರವಾಗಲಿ ನಾನು ಮೃದದಲ್ಲೆಲ್ಲ ನಿನ್ನ ಸ್ಪೃತಿಯಾಗಲಿ ನಿನ್ನ ಸ್ತೋತ್ರವಾಗಲಿ ನಾನು ನೆನಪಿಸಿದ್ದೆಲ್ಲ ಯೋಚಿಸಿದ್ದೆಲ್ಲ ನಿನ್ನ ಧ್ಯಾನವಾಗಲಿ ಸರ್ವ ತೊರಾರಾಧಿಸ್ತು ಹಾಗೆ ಸರ್ವಂತ್ ತೊರಾರಾಧನೇ ಶರೀರ ಚೇಷ್ಟಾ ಮಮ ದೇಹದಿಂದ ನಾನು ಏನು ನಲಕ್ಕೆ ಉರುಳಿದೆ ಮಲಗಿದೆ ಅದು ನಿನಗೆ ನಮಸ್ಕಾರ ಸ್ತುತಿಸ್ತು ಅಗಿದ್ರೆ ಬತ್ತಿರತ್ತು ಬಾಯಿಂದ ಏನು ನುಡಿದೆ ಅದೆಲ್ಲವೂ ನಿನ್ನ ಸ್ತೋತ್ರವಾಗಿದೆ ಹೀಗೆ ಹೇಳ್ಕೊಂಡು ಪ್ರತಿಯೊಂದನ್ನು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿದಾಗ ಸರ್ವಂತ್ವದಾರಾಧನ ಮೇವು ಪೂಜಾ ಹೀಗೆ ಎಲ್ಲವೂ ಯಜ್ಞವಾಗಬೇಕು ಬದುಕೇ ಯಜ್ಞವಾಗಬೇಕು ಬದುಕಿನಲ್ಲಿ ಯಾವತ್ತೋ ಒಂದು ದಿವಸ ಪುರುಷೋತ್ವಾದಾಗ ಯೋಹಿಸರು ಗ್ರಹಚಾರ ಇದೆ ಅಂತ ಹೇಳಿದಾಗ ಪುರೋಹಿತರನ್ನು ಕರೆಸಿ ಅಪರೂಪಕ್ಕೊಮ್ಮೆ ಮಾಡುವ ಯಜ್ಞ ಅಲ್ಲ ಬದುಕಿನಲ್ಲಿ ಯಾವತ್ತೋ ಅವರ ಯಜ್ಞ ಅಲ್ಲ ಇಡೀ ಬದುಕೇ ಯಜ್ಞ ಬಾಳುವೆಯೇ ಒಂದು ಬೇಳುವೆ ಬೇವೆ ಯಜ್ಞ ಕನ್ನಡದಲ್ಲಿ ಇಡೀ ಬದುಕೇ ಒಂದು ಯಜ್ಞ ಅದು ಭಗವಂತನ ಪೂಜೆ ಅದನ್ನು ಹೇಳಿ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಭಗವಂತನ ರಾಜ್ಯದ ಪ್ರಜೆಗಳಾದದ್ದೋಸ್ಕ ಅವನಿಗೆ ಸಲ್ಲಿಸಿದ್ದಾರೆ ಕಡ್ಡಾಯ ಅಂದ್ರೆ ಪ್ರತಿಯೊಂದು ಕ್ರಿಯೆಯರಾಧನೆ ಆಯಿತು ಈ ಎಚ್ಚರ ಇರಲಿಲ್ಲ ಸರಿ ಅದಕ್ಕೂ ಮಳೆ ಬಯೋದ ಸಂಬಂಧ ಇದರಲ್ಲಿ ಒಂದು ಮುಖ ಇದೆ ಯಜ್ಞ ಅಂತಂದ್ರೆ ಅಗ್ರಮುಖದಲ್ಲಿ ಮಾಡುವುದು ಯಜ್ಞ ಹೌದು ಮತ್ತೆ ನಾವು ಮಾಡತಕ್ಕಂತಹ ಕ್ರಿಯೆಯನ್ನು ನಾವು ಸ್ಪಿರಿಚುಲೈಸ್ ಮಾಡಿದಾಗ ಅದು ಯಜ್ಞ ಆಗುತ್ತೆ ಅಗ್ರಿಮುಖದಲ್ಲಿ ಮಾಡುವುದು ಯಜ್ಞ ಹೌದು ಯಾಕೆ ಅಗ್ರಿಮುಖದಲ್ಲಿ ಹವನ ಮಾಡುತ್ತಿದ್ರು ಹಿಂದೆ ಅದಕ್ಕೆ ಯಾಕಸ್ಮಾ ಹತ್ತು ಕೊಟ್ಟರು ಅಂದ್ರೆ ಇದಕ್ಕೆ ಒಂದು ಸಣ್ಣ ವಿವರಣೆ ತಮ್ಮ ಮುಂದೆ ಇಡ್ತೇನೆ ಆದ್ರೆ ಯಜ್ಞದಿಂದ ಮನೆಗೆ ಇರತಕ್ಕಂತಹ ಸಹಾಯದನ್ನೆ ನೋಡೋಣ ಯಜ್ಞ ಅಗ್ನಿಮುಖದಲ್ಲಿ ಹೋಮ ಯಾಕೆ ಮಾಡುತ್ತಿದ್ದು ಅಗ್ನಿಗೆ ತುಪ್ಪ ಹೊಯ್ಯೋದು ಮಾಡ್ತಾರೆ ಅಗ್ನಿಮುಖದಲ್ಲಿ ಆಹುತಿ ಕೊಡುವುದು ಅನ್ನ ಪಾಯಸ ತುಪ್ಪ ಏನೇನೋ ಹಾಕ್ತಾರೆ ಇದು ಸುಮ್ನೆ ವೇಸ್ಟ್ ಅಲ್ಲೂ ಎಷ್ಟು ಜನ ಹಸಿರ ಹೊಟ್ಟೆಯಲ್ಲಿ ಗಂಜಿಗೆ ಒಂದು ಚಮಚ ತುಪ್ಪ ಹಾಕಲಿಕ್ಕೆ ಇಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ನೀವು ಸುಮ್ಮನೆ ಗಂಟಿಗೆ ತುಪ್ಪ ಹಾಕಿ ಹಾಲು ಮಾಡ್ತಿರಲ್ಲ ಎಷ್ಟು ಜನ ಒಂದು ಗಂಜಿ ಇಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ನೀವು ಚೆರು ಚೆರು ಅಂತ ದೊಡ್ಡ ತಪಲು ತುಂಬಾ ಚೆರು ಮಾಡಿ ಅಲ್ಲಿಗೆ ಹಾಕಿ ಹಾಲು ಇದು ವೇಸ್ಟ್ ಅಲ್ಲೂ ಒಂದು ವಿಷಯ ತಮಗೆ ನಾನು ಮೊದಲು ನಿವೇದಿಸಿಕೊಳ್ತೇನೆ ಯಾವುದು ವೇಸ್ಟ್ ಅನ್ನೋದಕ್ಕೊಂದು ಡೆಫಿನೇಷನ್ ಇದೆ ಈಗ ನಾನು ಒಂದು ಮಾತೇನೆ ಈ ದೇಸಾಯಿ ಯಾರು ಇರ್ತಾರಲ್ಲ ಅವ್ರು ಭತ್ತ ಕಟ್ಟಿರ್ತಾರೆ ಮಳೆ ಬಂದ ಕೂಡಲೇ ಉತ್ತು ಗದ್ದೆಲ್ಲ ಉಳಿತಾರೆ ಉತ್ತಾದ ಮೇಲೆ ಏನ್ ಮಾಡ್ತಾರೆ ಆ ಭತ್ತವನ್ನು ಕೇಳ್ತಾರೆ ನೆಲಕ್ಕೆ ಮಣ್ಣಿಗೆ ನನ್ನ ಭತ್ತ ಮುಂದೆ ಏನಾಗುತ್ತೆ ಅಂತ ಒಂದು ದೂರಾಲೋಚನೆ ಇರತಕ್ಕಂತದ್ದ ಹೇಳ್ತಾನೆ ಏನಪ್ಪ ನೀನು ಒಂದು ಚೀಲ ಭತ್ತವನ್ನು ನೆಲಕ್ಕೆ ಹೇಳಿ ಹಾಳು ಅದನ್ನ ನಿಮಗೆ ಕೊಟ್ಟಿದ್ರೆ ಒಂದ್ ಐವತ್ತು ಕೆಜಿ ಅಷ್ಟೇ ಆಸ್ತಿ ಕೆಜಿ ಭತ್ತ ಪೂರ್ತಿ ವೇಸ್ಟ್ ಮಾಡಿದೆಯಲ್ಲ ಯಾಕಂದ್ರೆ ಮಣ್ಣಿನ ಚೆಲ್ಲ ಪುಣ್ಯವೂ ಇಲ್ಲ ಬರ್ತದೆ ಮಣ್ಣಿ ಹಾಕುತ್ತೀಯ ಭತ್ತ ಅಂತ ಅಂದ್ರೆ ಹಾಕ್ತಾನೆ ಹಾಕ್ತಾನೆ ಯಾಕೆಂದ್ರೆ ಸುಮ್ಮನೆ ಕೊಡ್ರಿ ಇನ್ ಪೇಟೆ ಬಂದಿಗೆ ಏನ್ ಬಂತು ನಾಳೆ ನಮ್ಮ ಅಂಗಡಿಯಲ್ಲಿ ಬಾಕಿ ಬೇಕು ಅಂದ್ರೆ ನಾನ್ ಬತ್ತಾಗಿದ್ದೇನೆ ಬರೋದು ಅಂತ ನಾವು ನಿಮಗೆ ಅಂಗಡಿಯಲ್ಲಿ ಹಾಕಿ ತಗೊಂಡ್ ಬೋಕೆ ಸೇರ್ ಗೊತ್ತಿಲ್ಲ ನಿಮ್ ಪೇಟರ್ ಬೆಳಗ್ಗಿಗ್ಗೆ ಈ ವಸ್ತದೆ ನಾನು ಒಂದು ಕ್ವಿಂಟಲ್ ವಸ್ತವನ್ನು ಬಿತ್ತಿದ್ರೆ ಇಪ್ಪತ್ತು ಕ್ವಿಂಟಲ್ ಬತ್ತ ಆಗುತ್ತೆ ಹತ್ತು ಕ್ವಿಂಟಲ್ ಆಕಿ ಗೊತ್ತೇ ನಿಮಗೆ ನಿಮ್ಗೆ ಗೊತ್ತೇ ಕೊಡ್ರಿ ಅಂತ ಹಾಗಾದ್ರೆ ಯಾವ್ದನ್ನು ನಾವು ವೇಸ್ಟ್ ರುತ್ತಲ್ಲೇ ಅಕ್ಕಿಯನ್ನು ಕೊಟ್ಟು ಅದಕ್ಕಿಂತ ಆಗ್ತಿಲ್ಲ ಅಗತ್ಯವನ್ನು ಬಿತ್ತಲ್ಲ ಯಾವುದನ್ನ ನೀವು ವೇಸ್ಟ್ ಮಾಡುವುದರಿಂದ ಅದಕ್ಕಿಂತ ಹತ್ತು ಪುಟ್ಟ ಲಾಭ ಪಡೀತೀರೋ ಅದು ವೇಸ್ಟ್ ಇಂಟೀರಿಯರ್ ಡೆಕೋರೇಷನ್ ಒಂದು ಅಂಗಡಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಡೆಕೋರ ಯಾಕೆಂದ್ರೆ ಆ ಡೆಕೋರೇಷನ್ ಇಂದೇ ನಿಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ಆಗುತ್ತೆ ಆದ್ರಿಂದ ಅಲ್ಲಿ ಮೂರು ಲಕ್ಷ ರೂಪಾಯಿ ನಿಮಗೆ ಹತ್ತು ಲಕ್ಷ ರೂಪಾಯಿ ನಿಮ್ಗೆ ಓಡಿಸ್ಲಿಕ್ಕೆ ಬರುತ್ತೆ ನಾನು ಗೊತ್ತಿಲ್ಲ ಖರ್ಚು ಮಾಡ್ತೇನೆ ನಾನು ಹಾಗೆ ಖರ್ಚು ಮಾಡುವುದು ಯಾಕೆಂದ್ರೆ ಕಳ್ಕೊಳ್ಳೋದಲ್ಲ ಅದಕ್ಕಿಂತ ಹತ್ತು ಪುಟ್ಟ ಪಡೆಯುವುದಕ್ಕೆ ನನ್ನ ಬೀಜವನ್ನು ಯಾಕೆಂದ್ರೆ ಅದನ್ನು ಕಳ್ಕೊಳ್ಳುವುದಲ್ಲ ಅದಕ್ಕಿಂತ ಹತ್ತು ಪಟ್ಟು ಅಕ್ಕಿ ಪಡೆಯುವುದಕ್ಕೆ ಹಾಗೆ ಒಂದು ವೇಳೆ ನೀವು ಈ ತುಪ್ಪವನ್ನು ಬೆಂಕಿಯಲ್ಲಿ ಹಾಕುವುದರಿಂದ ಅದಕ್ಕಿಂತ ಹತ್ತುಪಟ್ಟು ಲಾಭ ಪಡೆಯುವುದು ಸಾಧ್ಯವಾದರೆ ಅವರಾಗಿದ್ದರೆ ವೇಸ್ಟ್ ಅಲ್ಲ ವೇಸ್ಟ್ ಡೆಫ್ರೀಷನ್ ಗೊತ್ತಿಲ್ಲ ನಾವು ಆ ತುಪ್ಪವನ್ನು ಇನ್ನೊಂದನ್ನು ಹಾಕಿದ್ದರಿಂದ ಅದಕ್ಕಿಂತ ಹೆಚ್ಚು ಲಾಭ ಸಮಾಜಕ್ಕೆ ಆಗುವುದು ಸಾಧ್ಯ ಇದ್ದರೆ ಇಟ್ ಇಸ್ ನಾಟ್ ಎ ವೇಸ್ಟ್ ಅದು ಏನು ಉಂಟನ್ನು ನೋಡೋಣ ಮೊದಲು ಅಗ್ನಿಯ ಮುಖದಿಂದಲೇ ಯಾಕರ ಮಾಡುತ್ತಿದ್ದು ಹಿಂದಿನವರು ನಾವು ಪ್ರತಿಮೆ ಪೂಜೆ ಮಾಡ್ತೇವೆ ನನ್ನ ಮಣ್ಣಿನ ಪ್ರತಿಮೆ ಇದೆ ಮಮರದ ಪ್ರತಿಮೆ ಇದೆ ಕಲ್ಲಿನ ಪ್ರತಿಮೆ ಇದೆ ಬೆಳ್ಳಿಯ ಪತ್ನಿ ಇದೆ ಬಂಗಾರದ ಪ್ರತಿಮೆ ಇದೆ ನವರತ್ನ ಪ್ರತಿಮೆ ಇದೆ ಎಲ್ಲ ಮಣ್ಣಿನ ಕಲ್ಲೊಂದ್ರ ಮಣ್ಣು ಬೆಳ್ಳಿಯೊಂದ್ರ ಮಣ್ಣು ಬಂಗಾರ ಮಣ್ಣು ಎಲ್ಲ ಮನೆ ಮಣ್ಣಿನ ಪ್ರತಿಮೆ ಇದೆ ಇರಲಿ ಆದರೆ ಬೆಂಕಿಯಲ್ಲಿ ಪೂಜೆ ಮಾಡುವಂತಹದ್ದು ವಿಶೇಷ ವೇದಲ್ಲೆಲ್ಲ ಅಗ್ರೂ ಕ್ರಿಯಾವತ ಅಗ್ನಿ ಮುಖದಲ್ಲಿ ಯಾರಾದರೂ ನೋಡಲು ಬಹಳ ಪ್ರಾಚೀನವಾದ ಸಂಪ್ರದಾಯ ಭಗವಂತನನ್ನು ಅಗ್ನಿಯಲ್ಲಿ ಪೂಜೆ ಮಾಡುವ ಇದಕ್ಕೊಂದು ಕಾರಣವು ನಮಗೆ ಯಾವಾಗ ಪ್ರತೀಕವಾಗಬೇಕು ಅದು ನಮ್ಮ ಭಗವಂತನ ನೆನಪು ನಮಗೆ ತಡಿಸುವಂತಹ ಪ್ರತೀಕಾರವಿದೆ ಭಗವಂತ ಅಂದ್ರೆ ಏನು ಕಲ್ಪನೆ ಇದೆ ನಮಗೆ ಅವನು ಪವಿತ್ರ ದೈವತಂ ದೈವತಾನಾಂಚ ಭೂತಾನೋಗ ವಿಷ್ಣು ಸಹಸ್ರನಾಮದಲ್ಲಿ ಮಾತ್ರ ಬರುತ್ತೆ ಪವಿತ್ರ ಅವನು ಜಗತ್ತಿನ ಪಾವನ ವಸ್ತುಗಳಿಗೆಲ್ಲ ಹೆಚ್ಚು ಪಡಿತನಾರೋ ಆಮೇಲೆ ಅವನು ಲೈಟ್ ಆಫ್ ದ ಲೈಟ್ ಗೆಳಕಿಗೂ ಬೆಳಕು ಅರಂಜ್ ಜ್ಯೋತಿ ಸ್ವರೂಪ ಅಂತ ಸೂರ್ಯಚಂದ್ರ ಇದಥೇಜೋ ಜಗದ್ಧಾಮಕಂ ಜಗತ್ತನೆ ನೀನು ಕಾಣುವ ಬೆಳಕುಗಳು ಏನಿವೆ ಆ ಎಲ್ಲ ಬೆಳಕುಗಳ ಹಿಂದೆ ಬೆಳಕು ನೀಡಿದ ಶಕ್ತಿ ನಾನು ಬೆಳಕುಗಳ ನಾನು ನಾನು ಮಹಾಜ್ಯೋತಿ ಸ್ವರೂಪ ಹಾಗಾದ್ರೆ ಭಗವಂತ ಅಂದ್ರೆ ಬೆಳಕಿನ ಪುಂಜ ಅತ್ಯಂತ ಪವಿತ್ರವಾದ ವಸ್ತು ಎಲ್ಲವನ್ನು ಪಾವನಗೊಳಿಸುವಂತ ವಸ್ತು ಪ್ರಪಂಚದಲ್ಲಿ ಅಂತ ಪ್ರತಿಕ್ರಿಯೆ ಯಾವ್ದಿದೆ ನೋಡೋಣ ಮಣ್ಣು ಮಣ್ಣು ಪವಿತ್ರ ಅಲ್ಲ ಮಣ್ಣು ಬೆಳಕು ಅಲ್ಲ ಮಣ್ಣು ಅಂದ್ರೆ ಕತ್ತಲೆ ಮಣ್ಣು ಪವಿತ್ರವೂ ಅಲ್ಲ ಅದು ಮುಟ್ಟಿದ್ರೆ ನಮ್ಮ ಕೈಯಲ್ಲ ಕೆಸರಾಗುತ್ತೆ ನೀರಾಗಿ ತೊಳ್ಕೊಳ್ಬೇಕು ಇಟ್ ಇಸ್ ಇಂಪ್ಯೂರ್ ಆ ನೀರಾಗಲಿ ಕೈಯಲ್ಲಿ ಮಣ್ಣಾದ್ರೂ ಕೂಡ ನೀರು ಹಾಕಿಕೊಳ್ಳುತ್ತೇವೆ ನೀರು ಎಲ್ಲರನ್ನು ಪಾವನೆಗೊಳಿಸುವ ಹೌದು ಕೈಗೆ ಕೆಸರಾದಾಗ ನೀರು ಹಾಕಿದ್ರೆ ಕೈಗೊಳ್ಳುವ ನೀರಿಗೆ ಮಣ್ಣು ಹಾಕಿದ್ರೆ ನೀರು ಕೂಡ ಕೊಳೆಯಾಗುತ್ತೆ ನೀರಿಗೆ ಪಾಚಿ ನೀರು ಕೂಡ ಎಲ್ಲವನ್ನು ಪಾವನಗೊಳಿಸುವಂತದ್ದಲ್ಲ ಅದರ ಪಾವನಗೊಳಿಸಲಿಕ್ಕೆ ಒಂದು ಲಿಮಿಟೇಷನ್ ಇದೆ ಅದು ಸ್ವತಃ ಅಭಯಾಗುತ್ತೆ ಕೊಳಕಾಗುತ್ತೆ ಹಾಗಾದ್ರೆ ಕೊಳಕಾಗದ ಒಂದು ಎಲಿಮೆಂಟ್ ಉಂಟು ಗಾಳಿ ಆಕಾಶ ಅದು ಸಾಂಬಿಲ್ಲ ನಮಗೆ ಪ್ರತ್ಯೇಕ ಬೇಕು ಇದು ಪ್ರತ್ಯೇಕ ಮಣ್ಣು ನೀರು ಬೆಂಕಿ ಮಣ್ಣು ಸ್ವಚ್ಛವಾದ ವಸ್ತು ಅಲ್ಲ ನೀರು ಸ್ವಚ್ಛವಾದ ವಸ್ತು ಅಲ್ಲ ನೀರು ಕೊಳೆಯಾಗುತ್ತೆ ಆದರೆ ಸ್ವಚ್ಛವಾದ ವಸ್ತು ಅಂತ ನಮಗೆ ಕಣ್ಣಿಗೆ ಕಾರಣ ಪ್ರಪಂಚದಲ್ಲಿರುವ ವಸ್ತುಗಳಲ್ಲಿ ಇರುವುದು ಓನ್ಲಿ ಅಗ್ನಿಂಗ್ ಫೈರ್ ಅದು ಅದು ಯಾವಾಗಲೂ ಸ್ವಚ್ಛ ಅದು ಕೊಳೆಯಾಗುದಿಲ್ಲ ಮತ್ತು ಎಂಥ ನಲವನ್ನೂ ಬೇಕಾದ್ರೆ ಬಿಗಿಲ್ ಹಾಕಿ ಅದು ಸುಟ್ಟು ಬುದ್ದ ಅದು ಯಾವ ಕೊಳೆಗೆ ಆದ್ರೂ ಬೂದಿ ಅಂತ ಹಚ್ಚಿಕೊಳ್ಳಬಹುದು ಭಾಗವತ ವಿಭೂತಿ ಮಡಿಯಲು ಬಾರಿ ಗುಡಿಯಾಗುತ್ತೆ ಹಾಗಾದರೆ ಎಲ್ಲ ಕೊಳೆಯನ್ನು ನಿರ್ಮಲ ಮಾಡ್ತಕ್ಕ ಸ್ವತಃ ಸದಾ ನಿರ್ಮಲವಾದ ಯಾವ ಕೊರೆಯನ್ನು ಸ್ವಚ್ಛ ಮಾಡ್ತಕ್ಕ ಶಕ್ತಿ ಭಗವಂತ ಆದರೆ ನಮ್ಮ ಕಣ್ಣು ಮುಂದಿರತಕ್ಕಂಥ ಪ್ರತೀಕಾದಿ ರೂಪಿದರೆ ದಟ್ ಇಸ್ ಅಲ್ಲ ನೀರಲ್ಲ ಭಗವಂತ ಬೆಳಕಿನ ಪುಂಜ ನಮ್ಗೆ ಕಣ್ಮರ ಬಳಕೆ ಬಂದ್ರೆ ಅಗ್ನಿ ನೀರು ಅಲ್ಲ ಮಂಡಾಗಿ ಅಗ್ನಿ ಅನ್ನೋದು ಭಗವಂತನ ಮೆಡಿಟೇಷನ್ಗೆ ಬಹಳ ಪೋಷಕವಾಗಿರತಕ್ಕಂತಹ ಶಕ್ತಿ ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡುವಂತ ಇನ್ನೊಂದಿದೆ ಅಗ್ನಿಯಲ್ಲೇ ಭಗವಂತನ ಆರಾಧ ಮಾಡೋದಕ್ಕೆ ಇನ್ನೊಂದು ಔಚಿತ್ಯ ನಾವು ದೇವರಿಗೆ ಸಮರ್ಪಣೆ ಅಂತ ಮಾಡ್ದೇವಲ್ಲ ಏನ್ ಮಾಡುದು ದೇವರ ಇರುವುದು ತುರ್ತಿ ನಮಗೆ ಸಮರ್ಪಣೆ ಮಾಡೋದು ಆಮೇಲೆ ಸಮರ್ಪಣೆ ನಮಗೆ ದೇವರಿಲ್ಲ ಅಂದ್ರೆ ನಾವು ತಿನ್ನಿವೆ ಎಲ್ಲಾದ್ರೂ ಆ ದೇವರು ತಿಂತಾ ಇರ್ತಿದ್ರೆ ನಾವು ಖಂಡಿತವಾಗಿ ಸಮರ್ಪಣೆ ಮಾಡ್ತೀವಿ ತಿನ್ನೋದಿಲ್ಲ ಅಂತ ಗ್ಯಾರಂಟಿ ಸಮರ್ಪಣೆ ಮಾಡ್ತೇವೆ ಅವರೇ ತಿನ್ನೋದ ನಾವೇ ಸಮರ್ಪಣೆ ಮಾಡ್ತೀವಿ ಅಯ್ಯ ನಿನ್ಗೋಸ್ಕರ ಅಲ್ಲ ನಾವು ಮಾಡಿದ್ದು ತಿಂಡಿ ನಮಗೆ ಸುಮ್ಮನೆ ನೀನು ತಿನ್ನೋದಿಲ್ಲ ಅಂದ್ರೆ ಬೇಕಾದ್ರೆ ಸಮರ್ಪಣೆ ಒಬ್ಬ ದೇವರಿದ್ದಾನೆ ತಿನ್ನೋ ದೇವರು ಅವನ ಅಗ್ರಿ ಅದನೇ ಸ್ವಾಹ ಅದ್ನೈದ್ ನಮ್ಮ ಮಾದರಿ ಮತ್ತೆ ವಾಪಸ್ ಇಲ್ಲ ನೀವು ಏನು ಹಾಕಿದ್ರೆ ತಿಂದಾನೆ ನಾವು ದೇವರಿಗೆ ತಿನ್ನಿಸಬೇಕು ಅಂದ್ರೆ ಅಗ್ರಿ ಉಳಿದ್ರೆ ನೀವು ಆಹುದಿ ಕೊಡಿ ನೀವು ಮಣ್ಣಿಗೆ ಹಾಕಿದ್ರೆ ಮಣ್ಣು ನೀರು ಹಾಕಿದ್ರೆ ನೀರು ಬಾಳು ನೀರುಗಳು ತಿಂಡವು ನೀರು ತಿನ್ನೋಲ್ಲ ಅಗ್ನೇಯೇ ಸ್ವಾಹ ಹದಿನೈದ್ರೆ ನಮ ಮನೆ ಮತ್ತೆ ವಾಪಸ್ ಕೊಡೋದ್ ನೀವೇನು ತುಪ್ಪ ಹಾಕಿರಿ ಕಡ್ಲಿ ಹಾಕ್ರಿ ಸಾಂಬಾರ್ ಹಾಕ್ರಿ ಸೀರೆ ಹಾಕಿ ಕಣ ಹಾಕ್ರಿ ಏರ್ ಹೆಕಡೆ ಹಾಕಿ ಅಗ್ನಿ ಹಾಕಿದ್ರೆ ನಮ್ಮ ಕಣ್ಮೆ ತಿನ್ನುವ ದೇವರು ನೀನು ಯಾವ್ದಕ್ಕೆ ಹಾಕಿದ್ರು ದೇವ್ರು ತಿನ್ನೋದಿಲ್ಲ ನಿಮಗೆ ದೇವರಿಗೆ ತಿನ್ನಿಸಬೇಕು ಅಂತ ಉಂಟು ಅಗ್ನಿ ಮೂಲಕ ಆರಾಧನೆ ಮಾಡಿ ಸಂತೋಷವಾಗಿ ತಿನ್ನಿಸಬಹುದು ಭಗವಂತೀಪ ನೀವು ಸಮರ್ಪಿಸಿದ ಅನ್ನ ತಿನ್ನು ಪ್ರತೀಕಂದರೆ ಅಲ್ಲಿ ಆರಾಧನೆ ಮಾಡಿ ಗೀತೆ ಒಂದು ದೊಡ್ಡ ಕಡಲು ಅದನ್ನು ನಮ್ಮ ಮನೆಯ ಯಾವ ಪಾತ್ರೆಯಲ್ಲೂ ತುಂಬಿಸಲಿಕ್ಕೆ ಆಗುವುದಿಲ್ಲ ಹಂಡೆ ಹಿಡಿದುಕೊಂಡು ಹೋದರೂ ಮನೆಯಲ್ಲಿದ್ದ ಎಲ್ಲಾ ಹಂಡೆ ಪಡಪನ ಹಿಡಿದುಕೊಂಡು ಆ ಕಡಲಿನ ನೀರನ್ನು ಪೂರ್ತಿ ತುಂಬಿಸಿಕೊಂಡು ಮನೆಗೆ ತರುವುದು ಸಾಧ್ಯವಿಲ್ಲ ಆದರೆ ಅದರ ಒಂದು ಹನಿ ಸಾವಿದರೂ ಕೂಡ ಕಡಲಿನ ರುಚಿ ತಡೆಯುತ್ತೆ ನಾವು ಮಾಡಬಹುದಾದ್ದು ಗೀತೆಯ ಸಿಂಧುವಿನ ಒಂದು ಬಿಂದುವನ್ನಾದರೂ ನಾವು ಕವಿದರೆ ಅದು ಇಡೀ ಗೀತೆಯ ರುಚಿಯಾಗಿ ಒಂದು ರೂಪರೇಖೆ ನಮಗೆ ತೆರೆಯುತ್ತೆ ಹೊರತು ಬೀದೆಯ ಕಡಲನ್ನ ಪೂರ್ತಿಯಾಗಿ ನಾವು ನಮ್ಮ ತಂದಿಗೆಯಲ್ಲಿ ತುಂಬಿಸಿಕೊಂಡು ಮನೆಗೆ ತಂದಿಟ್ಟುಕೊಳ್ಳೋಣ ಅಂತಂದ್ರೆ ಅದು ಅದರ ಕೆಲಸ ಕಡಲಿನಲ್ಲಿ ಎರಡು ತರದ ಕ್ರಿಯೆ ನಡೆಯುತ್ತೆ ಕಡಲಿನಲ್ಲಿ ಈಗುವವರು ಹೆಚ್ಚು ಮುಳಗುವವರು ಕಡಿಮೆ ಕರಲು ಗಾಲುವೆಯನ್ನ ಈಗಿ ಆಚೆಯ ದಡಕ್ಕೆ ಹೋದರೆ ದಡಕ್ಕೆ ಹೋಗಿ ಕರಲುಗಾಲುವೆಯನ್ನ ದಾಟಿದವರು ಅಂತ ಕೇಪಲದಲ್ಲಿ ಸುದ್ದಿ ಮಾಡಿಸಿಕೊಂಡು ಸಾಧನೆ ಮಾಡುವವರು ಇರುತ್ತಾರೆ ಆದರೆ ಈ ಕಡಲು ಗಾಲುವೆಯನ್ನು ದಾಟಿದವರು ಸಮುದ್ರವನ್ನ ಈಗಿ ದಾಟಿದವರು ಏನನ್ನ ಪಡೆಯುತ್ತಾರೆ ಆರಂಭ ತರುವಂತಾರೆ ಸಂಸ್ಕೃತದಲ್ಲಿ ನಮ್ಮಲ್ಲಿ ಶಾಸ್ತ್ರದಲ್ಲಿ ಆ ಹೆಸರು ಶಾಸ್ತ್ರ ಪ್ರಾರಂಭ ತರುವಂತ ಆ ಶಬ್ದ ಕೇಳಲಾಗಿಲ್ಲ ನನಗೆ ನಗು ಬರುವುದು ಅಂದ್ರೆ ಇವರು ಶಾಸ್ತ್ರ ಪಾರಂಗತರು ಅಂದ್ರೆ ಈ ಬಡದಿಂದ ಬಡತನ ಹಿಡಿದವರು ಮೂವರೇ ಇದೆ ಶಾಸ್ತ್ರದ ಆಳಕ್ಕೆ ಹೋಗಲಿದ್ದ ಪಂಡಿತರನ್ನೆಲ್ಲ ಶಾಸ್ತ್ರ ಪಾರಂಗತರು ಅಂತ ಕರೆಯುವುದು ಬಹಳ ಒಳ್ಳೆಯ ಶಬ್ದ ಇವತ್ತು ಇರುವ ಪಂಡಿತರನ್ನೆಲ್ಲ ನೋಡಿದ್ರೆ ಆ ಶಬ್ದ ಒಳ್ಳೆದಾಯಿತು ಅಂತ ಹಣ ಸರ್ವಶಾಸ್ತ್ರ ಪಾರಂಗತರು ಅಂದ್ರೆ ಇಡೀ ಉಪನೀರು ಕುಡಿದವರು ಹೊರತು ಆವತ್ತಿ ಹಿರು ಕಂಡವರಲ್ಲ ಮತ್ತು ಅಥವಾ ಶಾಸ್ತ್ರದ ಸಾಗರ ಆಳಕ್ಕೆ ಮುಳುಗಿ ಮಾತ್ರವೇ ಮುಟ್ಟು ರತ್ನಗಳು ಸಿಗ್ತವೆ ಹೀಗೆ ಆಚೆ ತೆರಳಿದವರು ಪೇಪರ್ನಲ್ಲಿ ಸುದ್ದಿ ಬರಬಹುದು ಘಟನೆ ಮುಳುಗಿಸಿಕೊಂಡದ್ದೇ ಬಂತು ಉಪನೀರು ಕುಡಿದದ್ದೇ ಬಂತು ನಿಮ್ಗೆ ಏನು ಸಾಧನೆ ಇಲ್ಲ ಆದ್ರೆ ಮುಳುಗಿದಾಗ ಮುಳುಗಾದ ಬಹಳ ಕಷ್ಟ ಇದೆ ಮುಳುಗಿದಾಗ ಅಲ್ಲಿ ಇರತಕ್ಕಂತಹ ಮೀನುಗಳು ಶಾರ್ಕ್ ಬೇರೆ ಬೇರೆ ರೀತಿ ಹಿಂಸೆ ಪ್ರಾಣಿಗಳ ಎಲ್ಲ ಹಿಂಸೆಯನ್ನ ತಪ್ಪಿಸಿಕೊಂಡು ಸಾಹಸದಿಂದ ಮುಳುಗಿದವನಿಗೆ ಓತುಗಳಿತ್ತೆ ಆದ್ರಿಂದ ನನಗೆ ಹೆಸರು ಕೊಟ್ಟಿ ಅನ್ಸುತ್ತೆ ಪಾರಂಗತರಾಗಬಾರದು ನಾವು ಧರ್ಮಶಾಸ್ತ್ರ ಪಾರಂಗತರ ಆಗಬಾರದು ಖಂಡಿತ ಆಗಬಾರದು ನಾವು ಪಲಂಗತರಾಗಬಹುದು ಶಾಸ್ತ್ರ ಪರಂಗತ್ತರ ಆಗಬಾರದು ಆದ್ರೆ ಕೆಲವಾಗೇನಂದ್ರೆ ಮುಳುಗಿದ ಮುಳಿಗೆ ಹತ್ತ ಮೇಲೆ ಬಿಡೋದಿಲ್ಲ ಅಂದವರು ಕಟ್ಟೆ ನೇರ ಯಾರು ಮೇಲೆ ಹಾಕಬೇಕಾಗುತ್ತೆ ಮುಳುಗಿ ನೆಲಕ್ಕೆ ಕೇಳುವ ಎದ್ದು ಮತ್ತೆ ಮುಳುಗುವ ಮುಳುಗಿ ಮೇಲೆ ಕೆದ್ದು ಮುತ್ತುಗಳನ್ನು ಹಂಚುವಂತಹ ಕೆಲಸ ನಾವು ಮಾಡಬೇಕು ಮುಳುಗಬೇಕು ಮುಟ್ಟುಗಳನ್ನು ಹೆಚ್ಚಬೇಕು ಅಥವಾ ಬೆಳಗುಡಿ ಸಂಕ್ರಮಣ ಹೆಕ್ಬೇಕು ನೆಲಕ್ಕೆ ಬರಬೇಕು ಮೇಲಕ್ಕೆ ಬಂದು ನಾವು ಹೆಚ್ಚಿದ ಮುತ್ತನ್ನು ಹಂಚಬೇಕು ಮತ್ತೆ ಮುಳುಗಬೇಕು ಈ ಕೆಲಸ ಅದು ಬೇಕು ಆಗ ಮಾತ್ರ ನಿಜವಾದ ಶಾಸ್ತ್ರಗಳ ಸಾರ್ಥತ್ಯ ಹೊರತು ಶಾಸ್ತ್ರಗಳಲ್ಲಿ ಇಜಿಒದಲ್ಲಿ ಇಜಿಒಗಳಿಂದ ಅವರಿಗೂ ಉಪಯೋಗ ಇಲ್ಲ ಸಮಾಜಕ್ಕೂ ಉಪಯೋಗ ಇಲ್ಲ ಗೀಟೆಯಲ್ಲಿ ನಾವು ಇಜಿ ಉಪಯೋಗವಿಲ್ಲ ಗೀಟೆಯಲ್ಲಿ ಮುಳುಗಿ ಬಿಡಬೇಕು ಅದು ಉಪ್ಪು ನೀರಿನ ಕಡಲಲ್ಲ ಅದು ಅದು ಅಮೃತದ ಕಡಲು ಅದ್ರಲ್ಲಿ ಮುಳುಗಿಬಿಟ್ರೆ ಉಸಿರು ಕಟ್ಟುವುದಿಲ್ಲ ಆ ಆಳದಲ್ಲಿ ಇರತಕ್ಕಂಥ ಬೇರೆ ಬೇರೆ ಜಾತಿಯ ಮುತ್ತುಗಳನ್ನು ಕಂಡಾಗ ಈ ಮುತ್ತು ಈ ಮುಟ್ಟೆ ಈ ಮುಟ್ಟ ಇನ್ನು ಹುಟ್ಟಿದರೆ ಹೇಕೋಣ ಮೇಲೆ ದೃಢ ಅಂತ ಅನಿಸುತ್ತೆ ಉಸಿರು ಕಟ್ಟುವಂತಹ ಕಡಲಲ್ಲ ಹಾಗೆ ಮುತ್ತುಗಳನ್ನು ಹೆಚ್ಚುವಂತಹ ಕ್ರಿಯೆ ನಡೆದಾಗ ಮಾತ್ರವೇ ಇಂಥ ಶಾಸ್ತ್ರಗಳನ್ನು ನಾವು ಓಡುವುದರಲ್ಲಿ ಒಂದು ಅರ್ಥ ವಂಚಿಕೆ ಉಂಟಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ವಿದ್ವಾಂಸರು ತ್ರಿವಿಕ್ರಮ ಪಂಡಿತರು ಅಂತ ಶಾಸಕರುಗೋಡ್ನವರು ಅಜಾಯ ಮಕ್ಕರ ಕಾಲದವರು ಅವರು ಒಂದು ಕೈ ಹೇಳ್ತಾರೆ ಅಜಿಲ ಪರಿವರ್ತನ ಪರಿಗಣನ ಈ ಪಂಡಿತರ ಬಗ್ಗೆ ಹೇಳುವ ಇವರು ವಾಕ್ಯಾರ್ಥ ಮಾಡುವ ಲೆಕ್ಕ ಮಾಡುವ ಈ ತೆರೆಗಳನ್ನು ಲೆಕ್ಕ ಮಾಡುವ ಬಗ್ಗೆ ನನಗೆ ಆಸಕ್ತಿ ನನಗೆ ಮುಳುಗುವುದಿಲ್ಲ ಆಸಕ್ತಿ ಮುಖ ಹೆಚ್ಚುವುದಿಲ್ಲ ಆಸಕ್ತಿ ಅಂತ ಭಾರತ ವಿಡುವಾಗಲಿ ಗ್ರಂಥಕಾರಲ್ಲೂ ತೆರೆಗಳನ್ನು ಲೆಕ್ಕ ಮಾಡುವರೆ ಹೆಚ್ಚು ಮಂದಿ ಲಹಾಯಿ ಪರಿವರ್ತನ ಪರಿಹರಣ ಕಟವಂತ ತೆರೆಗಳ ಅಪ್ಪಳಿಕೆಯನ್ನು ಲೆಕ್ಕ ಮಾಡಿಕೊಂಡು ಲಕ್ಷ ತರ ಆಯ್ತು ನಿಮಗೆ ನನಗೊತ್ತಿದೆ ದೊಡ್ಡ ಸಂಗತಿ ಲೆಕ್ಕ ಮಾಡುವುದಲ್ಲ ತೆರವು ಲೆಕ್ಕ ಮಾಡಲಿಲ್ಲ ಲಕ್ಷ ಮಾಡ್ತಾ ಕೂಡ ನೋಡ್ತಾ ಇದ್ದೀವಿ ಆನಂದವಾಗಿ ಅದು ಲೆಕ್ಕ ಮಾಡಿದವರಿಂದ ದೊಡ್ಡ ಸಂತತಿ ನೀವು ಲೆಕ್ಕ ಮಾಡಿಲ್ಲ ಹೌದಾ ನಾನು ಮಾಡಿದ್ದೇನೆ ಹೀಗೆ ತಲೆಗಳಲ್ಲಿ ಲೆಕ್ಕ ಮಾಡುವ ಮಂದಿಯ ಬಗ್ಗೆ ನನಗೆ ಯಾವ ಆಸಕ್ತಿ ಇಲ್ಲ ಅಂತಾರೆ ತಿಳ್ಕೊಂಡು ಅದು ಆಳಕ್ಕೆ ಇಳಿಯುವ ಸ್ವಭಾವ ಕಲದಲ್ಲಿ ಇಳಿದ್ರೆ ಅದನ್ನು ಸ್ವಭಾವ ಆ ರೀತಿಯಲ್ಲಿ ಗೀತೆಯ ಅಧ್ಯಯನ ನಡೆಯಬೇಕು ಅದನ್ನು ಆಳಕ್ಕೆ ಇಳಿಯುವ ಬಗೆ ಹೇಗೆ ಕೆಲವು ಸಣ್ಣ ಸಣ್ಣ ದೃಷ್ಟಾಂತಗಳನ್ನು ಒಂದು ಶ್ಲೋಕದ ಹಿಂದಕ್ಕೆ ನಾವು ಆಳಕೆ ಅದು ಎಷ್ಟು ಆಳಕ್ಕೆ ನಮ್ಮನ್ನು ಒಯ್ಯತೆ ಎಂಬುದನ್ನು ಈ ಆಯುರ್ವೇದದಲ್ಲಿ ಕಿಂಚಿತ್ತಾಗಿ ನಿಮ್ಮ ಮುಂದೆ ನಿವೇಶಿಸಿಕೊಂಡಿದ್ದೇನೆ ಅಂತ ನನ್ನ ಭಾವನೆ ನಿನ್ನೆ ನಾವು ಬಗ್ಗೆ ನೋಡಿದ್ದೇವೆ ಯಜ್ಞ ಬಿಂಡ ಮಳೆ ಅದರ ಬಗ್ಗೆ ಯಜ್ಞ ಅಗ್ನಿಮುಖದಲ್ಲಿ ಆರಾಧನೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ಒಂದು ಚಿತ್ರದಿಂದ ಕೊಟ್ಟಿದ್ದು ಅಗ್ನಿಯಲ್ಲೇ ಯಾಕೆ ಭಗವಂತನನ್ನು ಆರಾಧನೆ ಮಾಡುತ್ತಿದ್ದು ಇದೆಲ್ಲ ಆಯ್ತು ಆದರೆ ಪ್ರಾಣಿಗಳು ಬೆಳೆಯಿಂದ ಅನ್ನದಿಂದ ಬೆಳೆ ಮಳೆಯಿಂದ ಮಳೆ ಯಜ್ಞದಿಂದ ಯಜ್ಞ ಮನುಷ್ಯನ ಕರ್ಮದಿಂದ ಕರ್ಮ ಅಂತಕ್ಕಂಥದ್ದು ಭಗವಂತನಿಂದ ಭಗವಂತ ವೇದದಿಂದ ವೇದ ಮತ್ತೆ ಮನುಷ್ಯನ ಬಾಯಿಯಿಂದ ಈ ಒಂದು ಏವಂ ಪ್ರವರ್ತಿತಂ ಅಲ್ಲ ಅಂತಲ್ಲ ಅದು ಆದರೆ ಭಗವಂತನ ಕೈಯಲ್ಲಿ ನಾಲ್ಕು ಐದು ನೋಡಿ ಚಕ್ರ ಶಂಖ ಗದ ಪದ್ಮ ಅದ ಅಂತ ನಾವು ಯೋಚಿಸಲೇ ದೇವರ ಕೈಯಲ್ಲಿ ನಮಗಾಡುವುದು ಸಾಧನೆ ದೇವ್ರು ಯಾಕೋ ಹೇಳ್ಕೊಡ್ತೀನಿ ನಾವು ಗೊತ್ತ ನಾಲ್ ಕಡೆಸಿಕೊಳ್ಕೊಂಡು ಅದ್ರಿಗೆ ಯೋಚನೆ ಮಾಡ್ಲಿ ನಾವು ಯಾಕೆ ಹಿಡ್ಕೊಳ್ಬೇಕು ಅಂತ ಅವ್ನಿಗೆ ಸಂಬಂಧಪಟ್ಟು ನಾನ್ ಯೋಚಿಸಬೇಕು ಯು ಆರ್ ನಾಟ್ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಪ್ರತಿನಿಧಿಸತಕ್ಕಂತಹ ಪ್ರತೀಕಗಳು ಚಕ್ರ ಶಂಖ ಗದಾ ಪದ್ಮ ಅದೇ ಕಾಶ ದಂತ ಅಂಕುಶ ಅಭಯವ ಎಲ್ಲಾ ಅಯುಧಗಳು ನಾಲ್ಕು ಕೈಯೇ ನಾಲ್ಕು ಪುರುಷಾರ್ಥವನ್ನು ಪ್ರತಿನಿಧಿಸುವಂತವ್ ಚಕ್ರ ಅನ್ನೋದು ಅವರಿಗೆ ಧರ್ಮಚಕ್ರ ಧರ್ಮಚಕ್ರ ಓಡಾಟವೇ ಕಾಲಚಕ್ರರ ಓಡಾಟ ಕಾಲ ಅನ್ನೋದು ಧರ್ಮದಲ್ಲಿ ನಿಂತಿದೆ ಅದರಿಂದ ಧಾರಕಶಕ್ತಿ ಇರದೆ ಕಾಲದ ಅಸ್ತಿತ್ವ ಕಾಲ ಉರುಳುವುದೇ ಇಲ್ಲ ಕಾಲದ ಉರುಳುವುದೇ ಅಂದ್ರೆ ಕಾಲ ಸುಗಮವಾಗಿ ಬದುಕು ಸಾಗಬೇಕಾಗಿದ್ರೆ ಅದಕ್ಕೆ ಬೇಕಾಗಿರತಕ್ಕ ಚಕ್ರ ಅದು ಧರ್ಮಚಕ್ರ ಆ ಧರ್ಮಚಕ್ರ ಏನು ಮಾಡುತ್ತೆ ಅಂದರೆ ಅಧರ್ಮದ ನಾಶವನ್ನು ಮಾಡುತ್ತೆ ಚಕ್ರದಿಂದ ತಲೆ ಕಡಿಯುವಂತಹ ಹಾಗೆ ಅಧರ್ಮದ ನಾಶ ಮತ್ತು ಧರ್ಮದ ಉದ್ದಾರ ಅದನ್ನೇ ಕೃಷ್ಣ ಯದಾ ಎದಿ ಧರ್ಮಸ್ಥೆ ಭಾರತ ಅಭ್ಯುತ್ಥಾನ ಅಧರ್ಮಸ್ಥ ಅಧರ್ಮ ತಲೆ ಎತ್ತಿದಾರ ಧರ್ಮ ತಲೆ ಅಡಿ ಹಾಕಿದಾರ ಧರ್ಮದ ತಲೆಯನ್ನು ಎತ್ತಿಸಲು ಅಧರ್ಮದ ತಲೆ ಕಡಿಯಲು ಕೃಷ್ಣನ ಚಕ್ರ ಉಪಯೋಗಿಸಿಕೊಳ್ಳುತ್ತೆ ಅಂದ್ರೆ ಅದು ಧರ್ಮಚಕ್ರ ಬದುಕಿನಲ್ಲಿ ನಿರಂತರವಾದ ಧರ್ಮಚಕ್ರದ ನಡೆ ಇರಬೇಕು ಅನ್ನುವರ ಸಂಕೇತ ವಟ್ಟು ಧರ್ಮದ ಸಂಕೇತ ಅದು ಚಕ್ರ ಅದರ ನಂತರ ಬರತಕ್ಕಂಥದ್ದು ಶಂಕ ಶಂಖ ನೋಡು ಸಂಪತ್ತಿನ ಶಂಕೆ ಸಾಮಾನ್ಯವಾಗಿ ಶಂಕ ಅಂದ್ರೆ ಲಕ್ಷ್ಮೀ ಸನ್ನಿಧಾನ ಆಗ್ತಾರೆ ಬಲಮುರಿ ಶಂಕ ಮನೆಯಲ್ಲಿದ್ದರೆ ಸಂಪತ್ತು ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡು ಸುದ್ದಿ ಕೇಳಿದ್ರೆ ಒಂದು ಒಂದೂವರೆ ಶಂಕರ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೋತಾರೆ ಯಾಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಯಾರು ಹತ್ತು ಲಕ್ಷ ರೂಪಾಯಿ ಸಿಗುತ್ತಂತೆ ಗೊತ್ತಾಗ್ಬಿಟ್ಟರೆ ಎಲ್ಲರೂ ಒಂದುವರೆ ಶಂಕು ನೆನಪು ಮಾಡ್ತಾರೆ ಕಾರಣ ಏನಂದ್ರೆ ಶಂಕರ ಮಹತ್ವ ಅದು ದುಡ್ಡು ಕೊಡುತ್ತೆ ನೋಡಿದ್ರೆ ನಾವು ದುಡ್ಡಿನ ಹಿಂದೆ ಹೊರಟವರ ಆದ್ರಿಂದ ಯಾವುದರಿಂದ ದುಡ್ಡು ಸಿಗುತ್ತೋ ಅದೆಲ್ಲವೂ ಮಹತ್ವದ ಸಂಗತಿ ಆಗುತ್ತೆ ನಮಗೆ ಅದು ಅರ್ಧದ ಸಂಕೇತ ಶಂಕ ಗದೆ ಅನ್ನೋದು ಕಾಮದ ಸಂಕೇತ ಅಲ್ಲ ಕಾಮದ ನಿಯಂತ್ರಣದ ಸಂಕೇತ ಅದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಧರ್ಮ ವಿರುದ್ಧ ಕಾಮೋಷಿ ವರ್ಗತ್ವ ಕಾಮವೂ ನಾನೇ ಆದರೆ ಎಂಥ ಕಾಮ ಅಂದ್ರೆ ಧರ್ಮ ಅರ್ಥಗಳಿಗೆ ಕಾಮ ಆ ಧರ್ಮವನ್ನು ಕಳ್ಕೊಂಡು ಈ ಕಡೆಯಿಂದ ಕಿಚೇಲಿದ ದುಡ್ಡನ್ನು ಕಳ್ಕೊಂಡು ಪಾಪವಿಯಾದ ಕಾಮ ಅಲ್ಲ ಧರ್ಮ ವಿರುದ್ಧ ಹಾಗೂ ದೇಶ ಅಂತ ಕಾಮದ ಮೇಲೆ ನಿಯಂತ್ರಣ ಅದು ಅದೇ ಮುಂದೆ ಇರತಕ್ಕಂಥ ಕಮಲ ಕಮಲ ಅಂದ್ರೆ ಶಾಂತಿ ಮೋಕ್ಷದ ಸಂಕೇತ ಹೀಗೆ ಪುರುಷಾರ್ಥ ಚತುರ್ಥಯಗಳನ್ನ ಸಂಕೇತಿಸ್ತಕ್ಕಂಥ ಆಯುಧಗಳು ಶ್ರೀಕೃಷ್ಣ ಇಲ್ಲಿ ಒಂದು ಚಕ್ರ ಹೇಳ್ತಾರೆ ಇದು ಕೂಡ ಇದು ಧರ್ಮಚಕ್ರ ಈ ಚಕ್ರವನ್ನ ನಾವು ನಿರಂತರವಾಗಿ ನಡೆಸಿದರೆ ಈ ಜೀವನ ಈ ಸೃಷ್ಟಿ ಚಕ್ರ ಇಲ್ಲದೆ ಇದ್ರೆ ಈ ಚಕ್ರ ಮುರಿದು ಹೋಗುತ್ತೆ ಸೃಷ್ಟಿಯ ವ್ಯವಸ್ಥೆ ಕೆಟ್ಟು ಹೋಗುತ್ತೆ ಅದರ ನಂತರವನು ಅಧಾಯುಹು ಇಂದ್ರಿಯ ರಾಮಹ ಮೋಘಂ ಪಾರ್ಥ ಪ್ರಜೀವೇನು ಈ ಚಕ್ರವನ್ನು ಮುಂದುವರಿಸುವ ಕ್ರಿಯೆಗೆ ತೊಡಗರೆ ತನ್ನ ಜೀವನ ಚಕ್ರವೇ ತನಗೆ ಪ್ರಪಂಚ ಅಥವಾ ಇನ್ನೊಬ್ಬರ ಬದುಕು ನನಗೆ ಏನೂ ಅಲ್ಲ ನನ್ನ ಜೀವನ ನಡೆಯಬೇಕು ಅದಕ್ಕೆ ನನ್ನ ಸ್ವಾರ್ಥ ಯಶೋ ಅಷ್ಟೇ ನನಗೆ ಬೇಕಾದ್ದು ಎಂದು ಯಾರು ಅವನು ಅಧಾಯುಹು ಅಂತ ಅಂದ್ರೆ ಅವನು ಬರೇ ಪಾಪ ಮಾಡುವುದಕ್ಕೋಸ್ಕರವೇ ಬದುಕುವನು ಅವನ ಜೀವನದಲ್ಲಿ ಪುಣ್ಯ ಕೆಲಸ ನಡೆಯುವುದಿಲ್ಲ ಯಾಕೆಂದ್ರೆ ಅವನ ಜೀವನದ ಮೂಲ ಉದ್ದೇಶ ಸ್ವಾರ್ಥ ನಿನ್ನೆ ನಾನು ಉಪನಿಷತ್ ಮಾತಾಡಿದ ಆತ್ಮನಸ್ತು ಕಾಮಯ ಸರ್ವಂ ಪ್ರಿಯಂ ಭವತಿ ತನಗೋಸ್ಕರ ಈ ಜಗತ್ತಿರುವುದು ಜಗತ್ತು ತನಗೋಸ್ಕರ ತನ್ನ ಸುಖಕೋಸ್ಕರ ಆದ್ರಿಂದ ಯಾವುದನ್ನಾದರೂ ನಾಶ ಮಾಡಿ ನಾನು ದೊಡ್ಡವನಾಗಬೇಕು ಪ್ರಕೃತಿಯನ್ನು ನಾಶ ಮಾಡಿ ನನಗಾದ ಮನುಷ್ಯನನ್ನು ನಾಶ ಮಾಡಿ ಎಲ್ಲವನ್ನು ನಾಶ ಮಾಡಿ ನಾನೊಬ್ಬ ಬದುಕಬೇಕು ಅಂತಕ್ಕಂಥ ಪ್ರವೃತ್ತಿ ಇದು ಬರುವುದು ಸ್ವಾರ್ಥದಿಂದ ಅದನ್ನ ಪ್ರಶ್ನೆ ಹೇಳ್ತಾನೆ ಅವನು ಪಾಪ ಮಾಡುವುದಕ್ಕೋಸ್ಕರವೇ ಬದುಕುವವನು ಇಂದ್ರಿಯ ಆರಾಮಹ ಅವನಿಗೆ ಇಂದ್ರಿಯ ಸುಖವೇ ಜೀವನದ ದೊಡ್ಡ ಸುಖ ಅದರ ಆಚೆಗೆ ಇಂದ್ರಿಯ ನಿರಪೇಕ್ಷವಾಗಿ ಒಂದು ಸುಖದ ತಿರುಮೆ ಇದೆ ಎನ್ನುವುದು ಗೊತ್ತಿಲ್ಲದೇ ಬದುಕುವುದು ಆದ್ರಿಂದ ಕೃಷ್ಣನ ತಿರುವಾನಿಯನ್ನು ಗೊತ್ತು ಮೋಘಂ ಜೀವತಿ ಅಂತ ಹೇಳಿ ನಮಗೆ ಅರ್ಥ ಆಗಲಿಲ್ಲ ಆಹಾರದಿಂದ ಬದುಕಬೇಕು ಅದರಿಂದ ಮಳೆಯಿಂದ ಬೆಳೆ ಬೆಳೆಯಿಂದ ಬದುಕು ಇತ್ತರ್ಥ ಆಯ್ತು ನಮಗೆ ಒಂದು ಕೋಟಿ ತಪ ಯಜ್ಞದಿಂದ ಮಳೆ ಯಜ್ಞ ಮಾಡದಿ ಇದ್ರೆ ಮಳೆ ಬರುವುದಿಲ್ಲ ಬಹಳ ಸಮಿ ಏನಂದ್ರೆ ಒಬ್ಬ ಪುರೋಹಿತರು ನನ್ನತ್ರ ಬಂದು ಪ್ರಶ್ನೆ ಮಾಡಿದ್ರು ಇದು ಶಿವದಲ್ಲಿ ಅವ್ರು ದೊಡ್ಡ ಭಗವಂತರು ಯಜ್ಞ ಯಾಗಿಸೋರು ಅವ್ರಾಯ ಅವ್ರ ಯಾರು ಕೇಳಿದಾರೆ ಅವ್ರಿಗೆ ಮತ್ತೆ ಉತ್ತರ ಕೊಡಬೇಕು ನನ್ನ ಕೇಳಬೇಕು ಅವರಿಗೆ ಸಂಶಯ ಬಂದಲ್ಲ ಅವ್ರ ಏನ್ ಕೇಳ್ಬೇಕಾ ಅಲ್ಲ ಕೃಷ್ಣ ಯಜ್ಞದಿಂದ ಮಳೆ ಬರುತ್ತೆ ಅಂತ ಹೇಳ್ತಾನೆ ಯಜ್ಞದಿಂದ ಮಳೆ ಬರುವುದಾದ್ರೆ ಅಮೆರಿಕದಲ್ಲಿ ರಷ್ಯಾದಲ್ಲಿ ಹೇಗೆ ಹೊಳೆ ಬರುತ್ತೆ ಬ್ರಹ್ಮಾಸ್ತ್ರ ಗುರು ಅಟ್ಬಿಟ್ಟು ಅವರ ಯಾರು ಕೇಳಿದ್ರು ಗೌರವ ಯಜ್ಞ ಮಾಡಿ ಬರುತ್ತೆ ಅಂತ ಹೇಳಿ ನೀವು ಗೊಬ್ಬರ ಹೋಗಿರಲ್ಲ ಅಮೆರಿಕಾದಲ್ಲಿ ಯಜ್ಞ ಮಾಡ್ತಾರೆ ಮಳೆ ಬರ್ಲಿಕ್ಕೆ ನಮಗಿಂತ ಜನ ಮಳೆ ಬರ್ತಾ ಇದ್ದಾರೆ ರಷ್ಯಾದಲ್ಲಿ ದಾನದಲ್ಲಿ ಯಜ್ಜ ಮಾಡ್ತಾರೆ ನಮ್ಗೆ ಜನ ಎಲೆ ಮಾಡಿ ಬರ್ತಾರೆ ನಮಗಿಂತ ಅದ್ರಲ್ಲಿ ಯಜ್ಞಕ್ಕೂ ಮಳೆ ಬೇಗ ಸಂಬಂಧ ಅಂತ ಯಾರೋ ಕೇಳಿ ಅವರಿಗೆ ಸ್ವಲ್ಪ ಮುಜುಗರ ಈಗ ನಾವು ಯಜ್ಞ ಮಾಡುವ ಈ ಪ್ರಶ್ನೆ ಹೇಳಿದಾಗ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾದ್ರೆ ಪ್ರಯಾಣ ನನ್ನ ಪ್ರಯಿ ಪ್ರಶ್ನೆ ಹಾಕಿದ್ರು ಯಜ್ಞ ಮಾಡಿದ್ರೆ ಮಳೆ ಬರುವುದು ಹೇಗೆ ನಾನು ಹೇಳಿದೆ ಯಜ್ಞದಿಂದ ಮಳೆ ಬರುವುದಿಲ್ಲ ಮಳೆ ಬರುವುದು ಅದು ಋತುಧರ್ಮ ಮಳೆಗಾಲ ಅಂತ ಒಂದಿದೆ ಬಳಕೆ ಅದು ಋತು ಧರ್ಮ ಕಾಲಧರ್ಮ ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದನ್ನು ಆಯಾ ಕಾಲದಲ್ಲಿ ಹಾಗೇ ಆಗುತ್ತೆ ಅದಕ್ಕೆ ಯಜ್ಞ ಮಾಡುವುದು ಯಜ್ಞದಿಂದ ಮಳೆ ಆಗುತ್ತೆ ಅಂತ ಯಾರು ಹೇಳಿಲ್ಲ ಅಂದ್ರೆ ನಾನು ಅವ್ರಿಗೆ ಮತ್ತು ಅನ್ನೋದು ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಗೀತೆಯಲ್ಲಿ ಹೇಳಿರುವುದು ಹೌದು ಗೀತೆಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಬೇಕಲ್ಲ ನಾನು ಮೊನ್ನೆ ಹೇಳಿದ್ರೆ ಮಾತಿ ನಮಗೆ ಏನಾಗುತ್ತೆ ಅಂತಂದ್ರೆ ನಮಗೆ ಗೀಟೆಯಲ್ಲಿದ್ದ ನಮ್ಮ ತಲೆ ಬರೋದು ಹೋಗೋದೇ ಇಲ್ಲ ನಮ್ಮ ತಡೆಯಲ್ಲಿದ್ದದ್ದೇ ಗೀಟೆಲ್ಲ ಕಾಣ್ ಹೇಳ ಕೃಷ್ಣ ಮತ್ತೆ ಏನ್ ಹೇಳ್ತಾನೆ ಅಂದ್ರೆ ಒಂದು ವಿಷಯ ಮಳೆ ಬರುವುದು ಋತುಧರ್ಮ ಮಳೆಗಾಲ ಅಂದ್ರೆ ಆ ಕಾಲದ ಬರುತ್ತೆ ಆದ್ರೆ ಒಮ್ಮೊಮ್ಮೆ ಮಳೆಗಾಲದಲ್ಲಿ ಮಳೆ ಬರುವುದಿಲ್ಲಲ್ಲ ಆಗ ಕಾಲಧರ್ಮ ಆಗಬೇಕಾದ ಸಮಯದಲ್ಲಿ ಆಗಬೇಕಾದ್ದು ಆದರೆ ಹೋಗುತ್ತೆ ಯಾವ್ದೋ ಕಡೆ ಇದೆ ಅಂತ ಅರ್ಥ ಆವಾಗ ಇವಾಗ ಒಂದು ಬೋರ್ಡ್ ಆಗ್ಬೇಕು ರೋಡ್ ಕ್ಲೋಸ್ ಸರಿ ಹೇಳ್ಕೊಂಡೋಗ್ರೆ ನಿಲ್ಸ್ ಮತ್ತೆ ಮಳೆ ಹೋಗುದು ಈ ಮಳೆ ಬರುವ ಜಾರಿ ಕ್ಲೋಸ್ ಆಗಿದೆ ಮಳೆಗಾಲದಲ್ಲಿ ಮಳೆ ಬರಬೇಕು ಎನ್ನುವ ದಾರಿ ತಪ್ಪಿದೆ ಸಹಜವಾಗಿ ನಡೆಯಬೇಕಾದ್ದು ನಡೆಯಲೇ ಇರುವಾಗ ಯಾವುದೋ ಅಸಹಜವಾದ ಪ್ರಾಕೃತಿಕವಾಗಿ ವಿಪ್ಲವ ಉಂಟಾಗಿದೆ ವಾತಾವರಣದಲ್ಲಿ ಅಂತ ಅರ್ಥ ಕೆಲವೊಂದು ನಾವು ಹೇಳ್ತೇವೆ ಮರಗಳನ್ನು ಕರೆಯೋದರಿಂದ ಮಳೆ ಬರಲಿಲ್ಲ ಎಲ್ಲ ಮರಗಳನ್ನು ಕಡೆಯದು ಮಳೆ ಬರಲೇ ಇಲ್ಲ ನನಗೆ ಆಶ್ಚರ್ಯ ಆಗುವುದೇನೆಂದರೆ ಉಪನಿಷತ್ ಕಾಲದಲ್ಲಿ ಆವಾಗ ಎಷ್ಟು ಮರಗಳು ಇರುವುದು ಮಾಡಿ ಕರದು ಯಾರು ಮನುಷ್ಯ ಕರೆದು ಮುಗಿದಷ್ಟು ಹೊರಗಿತ್ತು ಬರೀ ಕಾರ್ಯದ್ದು ಈ ದೇಶದಲ್ಲಿ ಉಪನಿಷತ್ ಕಾಲ ಐದು ಸಾವಿರದ ವರ್ಷ ಅಕ್ಕಿಂತೂ ಹಿಂದೆ ಜನಸಂಖ್ಯೆ ಇದ್ದದ್ದು ಬಹಳ ಅಂದರೆ ಕೋಟಿ ಆ ಕಾಲದಲ್ಲಿ ಅದ್ರ ಒಳಗೆ ನಾವು ಲಗ್ನೂ ನರದು ಮರಗಳು ಎಲ್ಲಿ ನೋಡಿದ್ರೆ ಅಲ್ಲಿ ಕಾಡು ಎಲ್ಲಿ ನೀರು ನದಿ ಅಂತಹ ಸಮಯದಲ್ಲಿ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಯಾಮ್ ಅಂತಾರೆ ಸಮೃದ್ಧವಾದ ಕಾಡಿದ್ದು ಹನ್ನೆರಡು ವರ್ಷ ಮಳೆ ಬರೆದ್ರೆ ಬಳಗಾರ ಬಂದಿದ್ದಂತೆ ಇದೇ ಸರಿ ಕಡೆ ಉಲ್ಲೇಖ ಇದೆ ಆದರೆ ನಮಗೆ ಇಷ್ಟು ಮರ ಕಡಿದು ವರ್ಷ ಮಳೆ ಬರ್ತದೇ ನೋಡಲಿಲ್ಲ ನಾವು ಚಿಕ್ಕ ಶತಮಾನದಲ್ಲಿ ಹಾಗಾದ್ರೆ ಯಾವುದಕ್ಕೆ ಯಾವ್ದು ಸಂಬಂಧ ಇನ್ನೂ ಬಗೆಹುದಿಲ್ಲ ಅಲ್ಲಿ ಸಮೃದ್ಧವಾದ ಕಾರಿದ್ದು ಮಳೆ ಬರುವುದೇ ಇರುವುದು ಉಂಟು ಕಾರು ಕಡಿದು ಸಿಕ್ಕಾವಟ್ಟು ಮಳೆ ಯಾವುದು ಕಾರಣ ಯಾವುದಲ್ಲ ಅನ್ನೋದಿಲ್ಲ ನಾವು ಪೂರ್ವ ತೀರ್ಮಾನ ಮಾಡದಷ್ಟು ಉದ್ಯೋಗದಲ್ಲಿ ನಾವಿದ್ದೇವೆ ಅದು ಯಾವುದೋ ಒಂದು ವಾತಾವರಣದಲ್ಲಿ ಮಳೆಗೆ ತಡೆಯಾದ ಏನೋ ಒಂದು ಪ್ರಾಕೃತಿಕವಾದ ಪ್ರೋಸೆಸ್ ಇದೆಯಲ್ಲ ಸಹಜವಾದ ಅದಕ್ಕೆ ಏನೋ ಒಂದು ಮಾತುಕತೆ ಇದೆ ಅವಾಗ ಏನ್ ಕರೆ ಅವರು ಅವಾಗ ಯಜ್ಞವನ್ನ ಮಾಡುವಂತೆ ಅಂದ್ರೆ ಮಳೆ ಬರುವುದಕ್ಕಲ್ಲ ಮಳೆ ಬರದೇ ಇರುವಂತೆ ಏನಾದರೂ ಪ್ರಕೃತಿಯಲ್ಲಿ ವಾತಾವರಣದಲ್ಲಿ ಸೆರೆ ಇದ್ದರೆ ಆ ತಡೆಯನ್ನು ನಿವಾರಿಸುವುದಕ್ಕೆ ಯಜ್ಞ ಸಹಾಯ ಮಾಡುತ್ತೆ ಅಂತ ಒಂದು ಮಾತು ಅದು ಹಾಗೆ ಅನ್ನೋದು ನೋಡೋಣ ಈ ಮೂಲ ಉಪಾಧ್ಯಕ್ಷ ಮಳೆ ಬರುವುದಕ್ಕೋಸ್ಕರ ಯಜ್ಞ ಮಾಡುವುದಲ್ಲ ಮಳೆ ಬರದಂತಹ ಏನಾದರೂ ಪ್ರಾಕೃತಿಕವಾದ ತಡೆಗಳು ವಾತಾವರಣದಲ್ಲಿ ಇದ್ರೆ ಅದನ್ನ ಕ್ಲಿಯರ್ ಮಾಡುವುದಕ್ಕೋಸ್ಕರ ಯಜ್ಞ ಮಾಡ್ತಿದ್ರು ಹಿಂದೆ ಅಂತ ಇವಾಗ ಹಕ್ಕಳಾಗಬೇಕು ಅಂತ ಯಜ್ಞೆ ಮಾಡ್ತಿದ್ರಲ್ಲ ಮಕ್ಕಳಾಗಬೇಕು ಜನ ಮಾಡಿ ಮಕ್ಕಳಾಗ್ತವೆ ಕೋಮ್ ಲಾಹುತಿ ಪಟ್ಟ ಮಕ್ಕಳಾಗ್ತವೆ ಅಶೋತ್ತ ಪ್ರದಕ್ಷಣೆ ಬೆಲೆಗೊಂಡು ಮಕ್ಕಳಾಗ್ತವೆ ನಾಗ ಪ್ರತಿಷ್ಠೆ ಮಾಡಿದ್ರೂ ಅಕ್ಷ ಮಕ್ಕಳಾಗ್ತವೆ ಆಶ್ರಯ ಬಲಿ ಮಾಡಿದ ತಕ್ಷಣ ಮಕ್ಕಳಾಗ್ತವೆ ಅಲ್ಲ ಅವ್ರು ಆಶ್ರಯ ಬಲಿ ಮಾಡಿದ್ರೆ ಮಕ್ಕಳಾಗುವುದಿಲ್ಲ ಮಕ್ಕಳಾಗ್ ಮದುವೆ ಮಾಡ್ಕೊಳ್ಬೇಕು ಅಲ್ಲ ಮದುವೆ ಮಾಡಿಕೊಳ್ಬೇಕಾಗಿಲ್ಲ ಅಂತೂ ಗಂಡ ಹೆಣ್ಣು ಇಬ್ಬರ ಸಮಾಜ ಬರೀ ಯಾರು ಮಾಡಿದ್ರು ಕೂಡ ಮಕ್ಕಳಾಗುವುದಿಲ್ಲ ದಕ್ಷರ ತನಿಗೆ ಅಂತ ಯಾರು ಮಾಡಿ ಯಾವಾಗ ಮಾಡಿದ್ರೂ ಕೂಡ ಮಕ್ಕಳಾಗಲಿಲ್ಲ ಅಂದ್ರೆ ಮಕ್ಕಳು ಆಗಬೇಕಾದ ಎಲ್ಲ ವ್ಯವಸ್ಥೆ ಇದ್ದು ಮಕ್ಕಳಾಗಲಿ ಇರೋ ತೊಂದರೆ ಇರಲ್ಲ ಆ ತೊಂದರೆ ಪರಿಹಾರ ಕೊಟ್ಟರೆ ಯಾವ ಅಷ್ಟೇ ಅಂದ್ರೆ ಮಕ್ಕಳಾಗುವುದು ಎಲ್ರಿಗೂ ಮಕ್ಕಳಾಗುವ ಹಾಗೆ ಯಾರಿಂದ ಮಕ್ಕಳಾಗುದಲ್ಲ ಆ ಮಕ್ಕಳಾಗದಂತಹ ಯಾವುದೋ ಒಂದು ಪ್ರಾಕೃತಿಕವಾದ ತಡೆ ಅವನೊಳಗಿತ್ತಲ್ಲ ಆ ತಡೆಯ ನಿವಾರಣೆ ಯಾವುದೋ ಒಂದು ಅಭಿಶಾಪ ಯ ಯಾವುದೋ ಒಂದು ಊರ್ಜೆ ಮರಕದ ದುರಾತ ಅದರ ನಿವೃತ್ತಿ ಅಂತ ಹೇಳ್ತಾರೆ ಪ್ರಾಕೃತಿ ಹೀಗೆ ಮಳೆಯಾಗದಂತಹ ವಾತಾವರಣದಿಂದ ಯಜ್ಞ ಮಾಡಬೇಕು ಈ ಯಜ್ಞ ಇದ್ದ ಇನ್ನೊಂದು ಪಾರಸ್ಯಾರ ಮುಖ ನಾವು ಮಾಡಬೇಕು ಯಜ್ಞ ಅಂತಂದ್ರೆ ಈ ಕುಂಡ ಮಾಡ್ತಾರಲ್ಲ ಯಜ್ಞ ಯಜ್ಞಕ್ಕೆ ಕುಂಡ ಮಾಡಬೇಕಾಗಿದ್ರೆ ಅದಕ್ಕೂ ಮುನ್ನೂರ ಅರವತ್ತು ಇಸಿಗೆಗಳನ್ನು ಹಾಕಬೇಕು ಯಾಗಿಷ್ಟ ಯಾವ ಇರುವ ಯಥಾವನ್ನೂರ ಅರವತ್ತು ಇಸಿಗೆಗಳನ್ನಿಟ್ಟು ಕುಂಡ ಕಟ್ಟುತ್ತಿದ್ರು ಇದೆಲ್ಲ ನಿಮ್ಮದಾಗದುರತ್ತು ಇತ್ತಿಗೆಗಳು ಮುನ್ನೂರ ಅರವತ್ತೇ ಇಟ್ಟಿಗೆಗಳು ಯಾಕೆ ಅಂದರೆ ಅದು ಜೀವನದ ಸಂಕೇತ ಒಂದು ವರ್ಷದ ಬದುಕು ನಮ್ಮ ಜೀವನದ ಒಂದೊಂದು ವರ್ಷವೂ ಒಂದೊಂದು ಯಜ್ಞ ಕುಂಡ ಒಂದು ವರ್ಷದ ಬದುಕೆ ಆ ಸಾಧಕವರ ಬದುಕೆ ಒಂದು ಯಜ್ಞ ಒಂದು ವರ್ಷದ ಬದುಕಿನಲ್ಲಿ ಮುನ್ನೂರಾತ್ರಿಗಳು ಅದೇ ಮುನ್ನೂರ ಕುಂಡಗಳು ಮುನ್ನೂರ ದಿನಗಳು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಅಂದ್ರೆ ಸೌರ ಮಾಸದಲ್ಲಿ ಹೆಚ್ಚಿದೆ ಚಂದ್ರ ಮಾಸದಲ್ಲಿ ತಮ್ಮ ಇದೆ ಸರಾಸರಿ ಮಾಡೋಣ ಚಂದ್ರ ಮಾಸದಲ್ಲಿ ಮುನ್ನೂರವತ್ತೈದೇ ದಿವಸ ಆದ್ರಾಜೆ ಸೌರ ಮಾಸದಲ್ಲಿ ಮುನ್ನೂರ ಅರವತ್ತೈದು ಮೂವತ್ತೊಂದೆಂಟು ದಿವಸ ಬಿಡೋಣ ಸರಾಸರಿ ಮುನ್ನೂರವತ್ತು ಲಕ್ಷಣ ಮುನ್ನೂರ ಅರವತ್ತು ದಿವಸಗಳು ಒಂದು ಜೀವನದ ಯಜ್ಞ ಒಂದು ಕುಂಡ ಆಯಿತು ಮನುಷ್ಯ ಜೀವನದಲ್ಲಿ ಶತಕ್ರತು ಅಂತ ಹೇಳ್ತಾರೆ ನೂರ ಯಜ್ಞಗಳನ್ನು ಮಾಡಿದವಂತ ನೂರ ಯಜ್ಞಗಳನ್ನು ಮಾಡಿದ ನೂರು ವರ್ಷ ಬದುಕಿರುವಂತ ಒಂದು ಮುನ್ನೂರ ಅರವತ್ತು ಒಂದು ಜೀವನ ಚಕ್ರ ತಿರುಗಿದ್ರೆ ಒಂದು ಗುಂಡ ಆಯ್ತು ಒಂದು ಯಜ್ಞ ಶತಮಾನ ನಮ್ಮ ನೂರು ಕಾಲ ಬದುಕು ಅಂತ ನಾವು ಆಶೀರ್ವಾದ ಮಾಡ್ತೀವಲ್ಲ ಅದೇ ಅರ್ಥಕ್ರತು ಅಂದ್ರೆ ನೂರು ಕ್ರತು ಒಂದು ಯಜ್ಞ ಅಂದ್ರೆ ಇಟಿಗೆಗಳ ಒಂದು ವರ್ಷ ಆ ಮುನ್ನೂರ ಅರವತ್ತು ಒಂದು ವರ್ಷದಲ್ಲಿ ನಾವು ಬದುಕಿದಂತಹ ಸಾರ್ಥಕವಾದ ಬದುಕು ಉಂಟಲ್ಲ ಭಗವಂತನಿಗೋಸ್ಕರ ಅರ್ಪಿತವಾದ ಬದುಕು ಅದೇ ಯಜ್ಞ ಮುನ್ನೂರ ಅರವತ್ತು ಇಟ್ಟಿಗೆಗಳು ಹೊರಗಿನಿಂದ ರಾತ್ರಿಗಳು ಕಾಲದಲ್ಲಿ ಆ ಹಾಗೆಯೇ ನಮ್ಮ ಈ ದೇಹವೇ ಒಂದು ಯಜ್ಞ ಅದಕ್ಕೆ ಮುನ್ನೂರವತ್ತು ಇತಿಗೆ ಒಳಗೆ ದೇಹದೊಳಗೆ ಮುನ್ನೂರ ಅರವತ್ತು ಅಸ್ಥಿಗಳು ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಬೋನ್ಸ್ ಇದನ್ನು ಮಣಿಪಾಲದಲ್ಲಿ ಹೇಳುವಾಗ ನಾವು ಒಂದು ಎಚ್ಚರದಲ್ಲಿ ಹೇಳ್ತಾ ಇದ್ದೇನೆ ವೈದ್ಯ ಶಾಸ್ತ್ರ ಇಷ್ಟು ಬೊಂದ್ಸುಗಳನ್ನು ಹೇಳೋದಿಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ನೋಡಿಲ್ಲ ಇವರು ಏನೋ ಬೇರೆ ಹೇಳ್ತಾರೆ ಅಂತ ಇಲ್ಲಿ ಬಂದಿರುವುದು ಬಂದಿರಬಹುದಾದ ಬಾರದೇ ಇರಬಹುದಾದ ವಿದ್ಯಾರ್ಥಿಗಳಿಗೂ ಪ್ರೊಫೆಸರ್ಗಳಿಗೂ ನಿಮಿಷ ಬರಬಹುದು ಮುನ್ನೂರ ಅರವತ್ತಿ ಅರ್ಥಿಗಳು ಅಂತ ನೂರ ಅರವತ್ತು ಇವತ್ತು ಮೆಡಿಕಲ್ ಸೈನ್ಸ್ ಹೇಳೋದಿಲ್ಲ ನಮ್ಮ ಆಯುರ್ವೇದವು ಹೇಳೋದಿಲ್ಲ ಆದರೆ ಉಪನಿಷತ್ ಹೇಳಿದ್ರೆ ಆಯುರ್ವೇದರು ಅದರ ಸೂಕ್ಷ್ಮ ಪರಿಗಣೆಯಿಂದ ಮುನ್ನೂರ ಅಂತ ಹೇಳ್ತಾರೆ ಮುನ್ನೂರ ಅರವತ್ತು ಅದೇ ಇಟ್ಟಿಗೆಗಳು ಈ ಮುನ್ನೂರ ಇಟ್ಟಿಗೆಗಳಿಂದ ಇದೇ ರಚನೆಯಾಗಿದೆ ಇದೇ ಒಂದು ಆ ಕುಂಡದ ಮೂಲಕ ಮುನ್ನೂರ ಅರವತ್ತು ಹರಳು ರಾತ್ರಿಗಳನ್ನು ಹಾಕೊಂಡ ಮೂಲಕ ಒಂದು ವರ್ಷದ ಒಂದು ಕುಂಡ ರಚನೆಯಾಗಿದೆ ಅದೇ ಒಂದು ಕುಂಡು ಎರಡು ಕುಂಡಗಳನ್ನು ಪ್ರತಿನಿಧಿಸುವುದಕ್ಕೋಸ್ಕರ ಹೊರಗಿನಿಂದ ಯಜ್ಞ ಮಾಡುವ ಮುನ್ನೂರ ಅರವತ್ತು ಆ ಕುಂಡವನ್ನು ರಚನೆ ಮಾಡುತ್ತಿದ್ದು ಇದು ಒಳಗಿನ ಕುಂಡಕ್ಕೆ ಸಂಕೇತ ನಮ್ಮ ದೇಹ ಅನ್ನೋದು ಒಂದು ಅಗ್ನಿ ಕುಂಡ ಅದರೊಳಗೂ ವೈಶ್ವಾನ ರ ಅಗ್ನಿ ಅದಕ್ಕೆ ಮುನ್ನೂರ ಅರವತ್ತು ಒಂದು ಕುಂಡ ಕಾಲ ಅದನ್ನೂ ಕಾಲಪುರುಷನಾದಂತಹ ಹೋದ ಇದ್ದಾನೆ ಕಾಲೋಷ್ಮಿ ಲೋಕಕ್ಷಯ ಪ್ರವೃತ್ತ ಅಂತ ಕೃಷ್ಣ ಹೇಳುತ್ತಾನೆ ಗೀದೆಯಲ್ಲಿ ಅವನ ಎಂಥ ಕಾಲಪುರುಷ ಅಂದ್ರೆ ಲೋಕವನ್ನೆಲ್ಲ ಕಬಲಿಸುವುದಕ್ಕೋಸ್ಕರ ಮುಂಗಿ ನೊಳೆಯುವುದಕ್ಕೋಸ್ಕರ ಬಂದ ಕಾಲಪುರುಷನಾನು ಅಂತಾನೆ ಕೃಷ್ಣ ನಡ್ದಾ ಹೇಳ್ತಾನೆ ಈ ಮಾತ್ರ ನಮಗೆ ಓದುವಾಗಲೇ ಭಾವಿಯಾಗುತ್ತೆ ಜಗತ್ತನ್ನೆಲ್ಲ ಮುಂದಿ ನೊಣೆಯುವುದಕ್ಕೋಸ್ಕರ ಬಂದ ಕಾಲಪುರುಷನೋ ನೋಡು ನನ್ನ ಅರ್ಜುನ್ ಹಗ್ರ ಜಗತ್ತು ಇಡೀ ವಿಶ್ವ ಎಲ್ಲ ಸೇನೆಗಳು ಅವನ ಬಾಯಿಯೊಳಗೆ ಹೋಗಿ ನಾಶವಾಗುವಂತಹ ದೃಶ್ಯ ಅರ್ಜುನಿಗೆ ಕಾಣಿಸುತ್ತೆ ಇದು ವಿಶ್ವ ರೂಪಾಧ್ಯಾಯದಲ್ಲಿ ಬಂದಿರತಕ್ಕಂಥ ಮಾತು ಆವಾಗ ದ್ರೋಹಣಾಚಾರ್ಯರು ಭೀಮಾಚಾರ್ಯರು ಇವೆಲ್ಲ ಜಯದ್ರಥ ಕರ್ಣ ಎಲ್ಲ ಕೃಷ್ಣನ ಬಾಯಿಯೊಳಗೆ ಹೋಗಿ ನಾಶವಾಗುವುದನ್ನು ಅವರ ವಿಷಯದಲ್ಲಿ ಕಂಡ ಅಂತ ಆದ್ರೆ ಒಂದು ಮಾತನ್ನು ಹೇಳೋದಿಲ್ಲ ಅವರು ಯಾತ್ರರು ಅರ್ಜುನ ಅದನ್ನು ಮಾತ್ರ ಕಂಡಾಗಲ್ಲ ತನ್ನ ಮದ ಅಭಿಮನ್ಯ ಕೃಷ್ಣ ಬಹಳ ಹೋದನ್ನು ಕಂಡಿರಬೇಕಲ್ಲ ಕಂಡಾಗ ಅದ್ರೆ ಮಾತನ್ನು ಹೇಳೋದಿಲ್ಲ ಅರ್ಜುನ ಹೆದ್ರಕೊಂಡ್ರೆ ಅಡ್ಕೋಶ ಜೋನಾಚಾರೀಸಾಚಾರೋದ್ರೆ ಅಡ್ಡ ನಮ್ಮ ಇದು ಕಡೆ ಅವರು ಮಯ ವೈತೆಯ ಪೂರ್ವಮೇವ ನಿಗಿತ್ತ ಮಾತ್ರ ಅನುಭವ ಸಲ್ಲಿದೆ ಸಾಕ್ಷನ್ ನೀನ್ ಏನು ಅಂತ ನೀನು ಯಾರು ಕೊಳ್ತಾನೆ ಅನ್ಕ ನೀನ್ ಯಾರು ಇವರು ಸತ್ತಾಗಿದೆ ನೀನು ಹೆಣಗರನ್ನು ಕೊಲ್ಲಕ್ಕೆ ಬಂದವ ಅಂತ ಕೃಷ್ಣ ಅವರು ಲೆಕ್ಕಾಚಾರದಲ್ಲಿ ನಮ್ಮ ಡೈಲಿ ಡೇಟ್ ಆಫ್ ಡೆತ್ ಬರದಾಗಿದೆ ಮಯ ವೈತೆಯ ಹಿಡ ಪೂರ್ವಮೇವ ಯಾರು ಯಾವಾಗ ಹುಟ್ಟುತ್ತಾನೆ ಯಾರು ಯಾವಾಗಿದ್ದ ಎವ್ರಿಥಿಂಗ್ ಇಸ್ ಪ್ರೇರಿ ಸಾಯ್ ನೀನು ಯಾರು ಅವರನ್ನು ಕೊಲ್ಲುವುದಿಲ್ಲ ಹೇಳಿಕೆ ಅವರು ಸತ್ತಾಗಿದೆ ಹೆಣಗಳನ್ನು ಕೊಲ್ಲುವುದಕ್ಕೋಸ್ಕರ ನಿನ್ನ ಗಾಂಡಿ ಹೋವನ್ನು ಹೆಚ್ಚು ಉದ್ದ ನಿರ್ ಮಾತ್ರ ಸಾಧ್ಯತೆ ಇವಾಗ ಇನ್ಸ್ಟ್ರೂಮೆಂಟ್ ನೀನು ಕೊಲ್ಲುವವನಲ್ಲ ನೀನು ಒಂದು ಇನ್ಸ್ಟ್ರೂಮೆಂಟ್ ನಿನ್ನ ಕೈಯಲ್ಲಿ ಗಾಂಡಿ ಅದು ನಿನ್ನ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ನೀನು ವಿಧಿಯ ಕಣ್ಣೆ ಒಂದು ಇನ್ಸ್ಟ್ರೂಮೆಂಟ್ ಆ ಮಾತನ್ನ ಕೃಷ್ಣ ಹೇಳ್ತಾನೆ ನೀನು ಗಾಂಧಿ ಧನಸ್ ಹಿಡಿದು ಏನು ಇದ್ ಏನು ಕೊಲ್ಲೋದು ಅವರು ಸತ್ತಾಗಿದೆ ನೀನು ಹೆಣಗಳ ಮೇಲೆ ಬಹಳ ಪ್ರಯೋಗ ಮಾಡೋದು ಅಷ್ಟೇ ಮನೆಯ ದಿನಿತ್ತ ಮಾತ್ರ ಬರೆಯ ನೀನು ನಿನ್ಗೆ ಏನೋ ದೊಡ್ಡ ಸಾಧನೆ ಮಾಡ್ತೇನೆ ತಿಳ್ಕೋಬೇಡ ಯಾವುದಾದ್ರೂ ಒಂದು ಕೆಲಸ ಮಾಡ್ಬೇಕಾಗಿದ್ದರೆ ವಿಧಿ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬ ನನ್ನ ಆಗಿ ಬಳಸುತ್ತೆ ಆ ಇನ್ಸ್ಟ್ರೂಮೆಂಟ್ ಆಗಿ ಈ ಮಹಭಾರತ ಯುದ್ಧದಲ್ಲಿ ನಿನ್ನನ್ನು ಇನ್ಸ್ಟ್ರೂಮೆಂಟ್ ಆಗಿ ವಿಧಿ ಇದೆ ಅದು ಬಳಸಿ ನನ್ನ ಕೆಲಸವನ್ನು ಮಾಡುತ್ತೆ ಅಂದ್ರೆ ನಿಕ್ಷೇಷ ದೇವಸಾಯೇ ನಿನ್ನ ನಿರ್ಧಾರಗಳು ಯಾವಗೂ ನಡೆಯೋದಿಲ್ಲ ನೀನು ಆರ್ಗ್ಯುಮೆಂಟ್ ಮಾಡುವುದು ನಿನ್ನ ಮಡಗ ಬೇರೆ ಪ್ರಕೃತಿ ಸ್ವಾವನಿಯೋಕ್ಷಿ ನಿನ್ನ ಸ್ವಭಾವ ಮತ್ತು ನಿನ್ನ ನಿಯಂತ್ರಿಸತಕ್ಕಂತಹ ಭಗವತ್ ಶತಿ ನೀವೇನಾದರೂ ಕರನ್ನು ನಾಡಿಸಿ ಬಿಡುತ್ತೆ ಅದು ಇಲ್ಲಿ ಯಾವ ಉಪಯೋಗಿಲ್ಲ ನಿತ್ಯ ಪೂಜೆ ಮಾಡುವವರು ವೈದಿಕರು ಪೂಜೆ ಮೊದಲು ಹೇಳುವ ಒಂದು ಮಂತ್ರ ಇದೆ ಅದು ಇದೇ ವಿಷಯ ನೋಡುತ್ತಾರೆಷು ಸೀದೇ ಗಣೇಶ ಕವೀನಾೇ ಮಹಾಂ ಅರ್ಥಂಧಿ ಒಬ್ಬ ಮಂತ್ರ ಇದನ್ನ ಯಾವತ್ತೂ ಪೂಜೆ ಮಾಡುವ ಈ ಮಂತ್ರವನ್ನು ಹೇಳುತ್ತಾರೆ ಯಾಕೆ ಹೇಳ್ತಾರೆ ಅಂತ ಬಹಳ ಮಂದಿ ಪೂಜೆ ಮಾಡುವ ಗೊತ್ತಿಲ್ಲ ಯಾಕಂದ್ರೆ ಹಿಂದಿನವ್ರು ಹೇಳಿಕೊಟ್ಟಿದಾಗ ನಾವು ಹೇಳ್ತೇವೆ ಯಾಕೆ ಹೇಳ್ಬೇಕು ಪೂಜೆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ ದೇವ ಪೂಜಾ ಪದ್ಧತಿ ಕೊಂಡ್ಕೊಂಡಿದ್ದೇವನ ಅದನ್ನು ಪ್ರಿಂಟ್ ಮಾಡಿದ್ದಾರೆ ನಾವು ಹೇಳ್ತೇವೆ ಅಂತ ನಮ್ಮ ಪರಿಸ್ಥಿತಿ ಇಲ್ಲ ಆದ್ರೆ ಆ ಮಂತ್ರದ ಅರ್ಥ ಗೊತ್ತಾಗ್ ಯಾಕೆ ಹೇಳ್ತೀವಿ ಮೊದಲು ಗಣಪತಿ ಓ ಗಣಪತಿಯೇ ಬಂದು ಕೂಡು ಯಾಕೆ ಬಂದು ಕೂಡಬೇಕು ಯಾಕೆ ಯಾವ ಗಣಪತಿ ಇಲ್ಲಿ ಯಾವುದೇ ಅವರು ಪೂಜೆ ಮಾಡುವಾಗಲೂ ಹೇಳುವಂತ ನಿಶ್ವಸ್ ಇದೇ ಬಂದು ಕೂಡುವುದು ಯಾವ ಗಣಪತಿ ಇದು ಗಣಪತಿ ಅಂತಂದ್ರೆ ನಾವು ಚೌತಿಯ ದಿವಸ ವರ್ಷಕ್ಕೊಮ್ಮೆ ಮಣ್ಣಿನ ಬೊಂಬೆಯನ್ನು ಮಾಡಿ ಅಂದ್ರೆ ಅದಕ್ಕಿಂತ ಪೂಜೆ ಮಾಡಿದ್ದು ಹೆಚ್ಚು ವೈಭವದಿಂದ ಇಲ್ಲೂ ಒಳ್ಳೆ ಅಲಂಕೃತವಾದಂತಹ ದೀಪಿನಲ್ಲಿ ನೀರಿಗೆ ಎಸೆಯುತ್ತೇವಲ್ಲ ನೀರಿ ಹಾಕಿದ್ರೆ ಹೆಚ್ಚು ಭಯವಾಗಿ ಅವತ್ತು ಹೆಚ್ಚು ಖರ್ಚು ಹೆಚ್ಚು ಇಲಿಮಿನೇಷನ್ ಇನ್ನೂ ಒಂದು ವರ್ಷ ರೆವೇ ಇಲ್ಲವಂತ ಮುಂದಿನ ಚೌತಿ ಒಳಗೆ ಆರಾಮಿರಬಹುದಿಲ್ಲ ಅಂತ ನೀರಿಗೆ ಎಸೆಯುವ ದಿವಸ ಏನು ಇಲಿಮಿನೇಷನ್ ರಸ್ತೆ ಎರಡು ಸೈಡ್ ನಲ್ಲೂ ಆ ದೀಪಿನ ಇಲಿಮಿನೇಷನ್ಗೆ ಖರ್ಚು ಮಾಡ್ತೇವೆ ಯಾಕಂದ್ರೆ ಇವತ್ತು ಸಂತೋಷ ಯಾಕಂದ್ರೆ ಗಣಪತಿ ಆನಂದ ಪೂಜೆ ಮಾಡುವ ಆರಂಭ ಇಲ್ಲ ನೀರೇ ಆಗೋದು ಸ್ವಲ್ಪ ಅದನ್ನು ಎಷ್ಟ್ರೆ ನಾವು ದರ ಹೋಗಿತ್ತಲ್ಲ ಇನ್ನಡ ಇಲ್ಲ ಗಣಪತಿ ಇದ್ದು ಅದೇ ಮುಂದಿನ ವರ್ಷ ನಾವು ಹೆಸರಲ್ಲಿ ಚಂದ ನಾವು ಬೇಕೇ ಅವ್ನು ಡೇಟ್ ಆಗೋದಿಲ್ಲ ಅವ್ನ ಹೆಚ್ಚಿನ ಚಂದ ಇರಬೇಕು ಅಂತ ಬೇಕು ನೀರಿಂದ ಯಾವ ಜೊತೆ ಚಂದ ನಾವು ಹೀಗೆ ಗಣಪತಿ ಅಂತ ಗಣಪತಿಯನ್ನೆಲ್ಲ ಹೇಳಿದ್ರು ಇದು ಕ್ರೀಡ ಗಣಪತಿ ಗಣ ಅಂದ್ರೆ ಎರಡು ವಿವಾದ ಗಣಗಳು ಗಣ ರಾಜ್ಯ ಆಗ್ತಾ ಇರ್ತೇವೆ ನಾವು ಯಾವ ಗಣರಾಜ್ಯ ಗಣಪತಿ ಅಂದ್ರೆ ಗಣರಾಜ್ಯದ ಪತಿ ಜೀವ ಗಣಪತಿ ಅಂದ್ರೆ ಎಲ್ಲ ಜೀವದೊಳಗೂ ನಿಯಂತ್ರಣನಾಗಿರ್ತಕ್ಕಂಥ ಗಣಪತಿ ಭಗವಂತ ಅಂತ ಸಂಸ್ಕೃತದಲ್ಲಿ ಪುರಾಣದಲ್ಲಿ ವೇದದಲ್ಲಿ ಎಲ್ಲ ಜೀವಗಣಗಳ ಪತಿ ಮತ್ತೆ ಅಷ್ಟೇ ಅಲ್ಲ ನಮ್ಮ ಇಂದ್ರಿಯ ಗಣಗಳ ನಮ್ಮ ಒಂದೊಂದು ಇಂದ್ರಿಯವನ್ನು ನಿಯಂತ್ರಿಸ್ತಕ್ಕಂತಹ ಶಕ್ತಿಯಾದಂತಹ ಭಗವಂತನೇ ನೀನು ನಿಶುಸೀಡ ಬಂದು ಕೂಡು ಎಲ್ಲಿ ಪೀಠದಲ್ಲಿ ಎಲ್ಲ ಇಂದೀರ ಪೂಜೆ ಮಾಡಿದಾಗೆ ಮತ್ತೆ ಎಲ್ಲಿ ನನ್ನ ಇಂದ್ರಿಯ ಬಂದು ಕೊಡು ನನ್ನ ಕೈಯಲ್ಲಿ ಕೂಡ ಮಾಡುವ ಶಕ್ತಿ ಕೊಡು ನನ್ನ ಕಣ್ಣಲ್ಲಿ ಕೂಡ ನೋಡುವ ಶಕ್ತಿ ಕೊಡು ನನ್ನ ಬಾಯಲ್ಲಿ ಕೂಡ ನಿನ್ನ ಹಂತ ಉಂಟುವ ಶಕ್ತಿ ಕೊಡು ನನ್ನ ಇಂದ್ರಿಯಗಳಲ್ಲಿ ಬಂದು ಕೂದು ನನ್ನಿಂದ ನಿನ್ನ ಕೆಲಸವನ್ನು ಮಾಡಿಸಿಕೋ ವಾಮ್ ಆಹುಹು ವಿಪ್ರಥಮ್ ಕವಿಯ ಯಾಕೆ ನಿನ್ನತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ಪ್ರಪಂಚದಲ್ಲಿ ಬಲ್ಲವರಲ್ಲಿ ಹಿರಿಯ ಬಲ್ಲದ ನೀನು ಅಂತ ಹೇಳ್ತಾರೆ ಮಹಾಜ್ಞಾನಿ ಆಮ್ನಿಷಿಯನ್ ಕವಿ ಅಂತಂದ್ರೆ ಆಮ್ನಿಷಿಯಂಟ್ ಅಂತಲ್ಲ ಪುಯ್ಟ ಅರ್ಥ ಅಲ್ಲ ನೀನು ದೊಡ್ಡ ಕವಿ ನಾನೊಂದು ಪುರಿವಾಣಿಯಲ್ಲಿ ಇದ್ದಾಗ ಒಂದು ಕವನ ಬರೆದಿದೆ ನೀನು ಕವಿ ಬರೀತಾರೆ ನಿನ್ನ ಕವನ ಸಂಕಲನ ಎಲ್ಲಿ ಅತಿ ಆಗಿದೆ ಅಂತ ಒಂದು ಕವನ ಬರೆದಿದೆ ಹಾಗೆ ಯಾವ ಕವಸಂಕಲನವೂ ಬೇರೆ ಕವಿಯಾನಾಮ ವಿಪ್ರಥಮ್ ಕವಿ ಅಂದ್ರೆ ಸಂಸ್ಕೃತದಲ್ಲಿ ಕವಿಯಿಂದ ಔಷಿ ಎಂದು ಈಗ ಯಾವಾಗ ಏನೋ ಗೊತ್ತಿಲ್ಲ ಅವರ ಬರೀತಾರೆ ಅದು ನಿಜವಾದ ಕಲಿಯಿಂದ ಕಾಣಬೇಕಾದ್ರೆ ಎಲ್ಲವನ್ನೂ ಬಲ್ಲವನು ಕವಿ ಶಬ್ದ ಅರ್ಥ ಎಲ್ಲವನ್ನೂ ಬಲ್ಲವನು ಅಂತ ಆದ್ರೆ ಸಮಸ್ಯೆ ಇದೆ ಕವಿ ಎಂಬ ಶಬ್ದಕ್ಕೆ ಎಥೋಲಾಜಿಕಲ್ ಮಿನಿರುತ್ತೆ ಕುಬ್ದ ಅಥವಾ ಕವ ಶಬ್ದ ಅಂತ ಶಬ್ದ ಅಂತ ಅದೆಲ್ಲ ಕಲ್ಗೊಳ್ಳ ಮಾಡುವವರು ಅಂತ ಸದ್ಯದಲ್ಲಿ ನಾವು ಕವಿ ಹತ್ತಿರವರು ಗದ್ರ ಮಾಡುವರು ಕಲಿವರು ಆದರೆ ಶಬ್ದ ಮಾಡುವ ನೋಡಿ ಯೋಜನೆ ಮಾಡಿ ಆ ಶಬ್ದ ಹಿಂದೆ ಒಂದು ಅರ್ಥಧ್ವನಿಯಿದೆ ನರಾಗಿಯೂ ಶಬ್ದ ಮಾಡುತ್ತೆ ಅದನ್ನ ನಿಮ್ಗೆ ಕಲಿಯೋದಿಲ್ಲ ನರಾರಿ ಹೇರಿ ಎಲ್ಲ ಶಬ್ದ ಮಾಡುತ್ತೆ ಬ್ರಹ್ಮ ಅದನ್ನ ಯಾರು ಕವಿಲ್ ಕದ ಅರ್ಥಪೂರ್ಣವಾಗಿ ಶಬ್ದ ಮಾಡುವವನು ಶಬ್ದ ಅರ್ಥಗಳ ಸಂಬಂಧವನ್ನು ಪೂರ್ಣವಾಗಿ ಕಲಿಯುವವರು ಕವಿ ಅಂತ ಹಾಗಾಗಿ ಎಲ್ಲ ಶಬ್ದಗಳ ಎಲ್ಲ ಅರ್ಥವನ್ನು ಹೊಲ್ಲವನು ಕವಿ ಅಂದ್ರೆ ಅವನಿಷಯ ಸರ್ವಜ್ಞ ನೀನು ಇಲ್ಲರೇ ಇದ್ರೆ ಜಗತ್ತಿನಲ್ಲಿ ಏನೂ ನಡೆಯುವುದಿಲ್ಲ ಯಾವ ಕ್ರಿಯೆಯೂ ನಡೆಯುವುದಿಲ್ಲ ನೀನೇ ಎಲ್ಲವನ್ನೂ ಮಾಡಬೇಕು ಆದ್ದರಿಂದ ಈ ಪೂಜೆ ಮಾಡುವುದು ನೋಡಿ ಮಹಾಂ ಅರ್ಕಂ ಭಗವನ್ ಚಿತ್ರಮಂಚ ಭಗವಂತ ನನ್ನ ಮೂಲಕ ನಿನ್ನ ಪೂಜೆಯನ್ನು ನೀನೇ ಮಾಡಿಕೊ ನಾನು ಮಾಡೋದಾಗುತ್ತಿಲ್ಲ ನಿನ್ನನ್ನು ಪೂಜಿಸಬೇಕು ನೀನೇ ಪೂಜಿಸಿಕೋಬೇಕು ನೀನು ನಿನ್ನನ್ನು ಪೂಜಿಸುವುದಕ್ಕೆ ನನ್ನ ಪೂಜೆಗೆ ಹಿರೆಯಲ್ಲಿ ಉದ್ಧಾರಣೆಯ ಪಂಚಪಾತ್ರೆ ಇದೆ ಹಾಗೆ ನಿನ್ನ ಪೂಜೆಗೆ ನನ್ನನ್ನ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿಕೋ ನನ್ನ ಭಾಗ್ಯ ಐ ಮೀನ್ ಇನ್ಸ್ಟ್ರೂಮೆಂಟ್ ಆ ಭಾಗ್ಯ ನನಗೆ ಕೊಡುವಂತ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ತಿದ್ರು ಹಿಂದೆ ಕೃಷ್ಣ ನಾನು ಹೇಳ್ತಾನೆ ಮಯೇ ವೈರ್ಯ ನಿಹಿತಾ ಪೂರ್ಣಿಮ ಕಾಲೋಕ್ಷ್ಮಿ ಲೋಕಕ್ಷಯ ಗು ಇದು ಬಹಳ ವಿಚಿತ್ರವಾದ ಮಾತು ಕೃಷ್ಣ ತುಂಬಾ ಚೆಲುವನಾಗಿದ್ದ ಅಂತ ಹೇಳ್ತಾರೆ ಭಾರತ ಎಲ್ಲಿ ನೋಡಿದ್ರು ಗೊತ್ತಿದೆ ಅವನನ್ನ ಅಲ್ಲಿ ಅತ್ಯಂತ ಸೌಂದರ್ಯರು ಸುಂದರ ಸೌಂದರ್ಯದ ಸಾಕಾರ ಹೊರತುಗಳು ಭಾರದಲ್ಲಿ ಬರುವುದು ಇಬ್ಬರು ಒಂದು ಗಂಡು ಒಂದು ಹೆಣ್ಣು ಅತ್ಯಂತ ಕರ್ವ ಹಾರ್ವ ಕೃಷ್ಣ ಅವನನ್ನು ನೋಡಿದ್ರೆ ಗಂಡಸರವೂ ಮಾಡುವುದು ಹೆಂಗ ತಲಸೆಯಲ್ಲ ಅತ್ಯಂತ ಕೆಲವರು ಇದ್ರೌಪದಿ ಅವರನ್ನು ನೋಡಿದ್ರೆ ಹೆಂಡಸರೂ ಹೊಣೆ ಗಂಡಸರು ಮಾತ್ರ ದ್ರೌಪದಿ ಅತ್ಯಂತ ಕೆಲವೇ ಕೃಷ್ಣ ಅತ್ಯಂತ ಚೆಲುವು ಆದ್ರೆ ಕೃಷ್ಣ ಸುಂದರ ಅದರ ಎಷ್ಟು ಪ್ರಯಾಣಕಾರಿ ಈ ಜಗತ್ತನ್ನ ನುಂಗಿ ನೊಯ್ಯದಕ್ಕೆ ಆ ಸೌಂದರ್ಯದ ಹಿಂದೆ ಇರತಕ್ಕ ಒಂದು ಪ್ರಯಾಣಕ ಮುಖ ಕೃಷ್ಣ ತೋರಿಸಿ ಬಿಡ್ತಾರೆ ನಮ್ಮಲ್ಲಿ ಒಬ್ಬ ಜ್ಞಾನಿಗಳಿದ್ದಾರೆ ಎಂದು ಮನೆ ಹೇಳಿದೆ ಅವರು ಒಂದು ಮಾತು ಹೇಳಿದರು ನನಗೆ ಭಗವದ್ಗೀತೆಯ ಶ್ಲೋಕ ನೆರವಾಯಿತ ಅವರು ಏನ್ ಹೇಳಿದ್ರು ಅಂದ್ರೆ ನಾವು ಸಾವಿನ ಹಿಂದೆ ಹುಡುಕುತ್ತಾ ಹೋದೆವು ನಾನು ಅಂತ ಹೇಳುವುದಿಲ್ಲ ಅಧ್ಯಾತ್ಮಿಗಳು ನಾವು ಎಲಸಿವ್ ಆಗಿ ಮಾತಾಡುವುದು ನಾವು ಸಾವನ್ನು ಸಾವು ಅಂದ್ರೆ ಏನು ಅಂದ್ರೆ ಹುಡುಕುತ್ತಾ ಹೋದೆವು ಯಾರು ಸಾಯುವುದು ಅಂತ ಪ್ರಶ್ನೆ ಉಂಟು ನಮಗೆ ಹೇಳುದು ಬಹಳ ರುಚಿತವಾಗಿದ್ದೇವೆ ನೋಡಿ ಯಾರು ಸಾಯುವುದು ದೇಹ ಸಾಯುವುದಿಲ್ಲ ದೇಹ ಸಾಯುತ್ತಾ ಜನರು ಜನಕ್ಕೆ ಸಾವಿಲ್ಲ ದೇಹ ಸತ್ತಿತು ಯಾರು ಹೇಳ್ತಾರ ಹೇಳುವುದಿಲ್ಲ ಕಲ್ಲು ಸತ್ತಿತೀತು ಹೇಳ್ತಾರ ಮರ ಸತ್ತಿತ್ತು ಅಂತಾರೆ ಕಲ್ಲು ಸತ್ತೀತು ಮನೆಗೆ ಸತ್ತಿತು ಮನೆಗೆ ಒರಗಿಸುತ್ತಾರೆ ಮನೆಗೆ ಸತ್ತೀತು ಸಾವು ನೋಡು ಸೈತನ ಜನಕ್ಕೆ ಸಾವಿಲ್ಲ ದೇಹಕ್ಕೆ ಸಾವಿಲ್ಲ ಆತ್ಮ ಸಾಯುವುದಿಲ್ಲ ಅದು ಅನಿತ್ಯ ಆದರೆ ಯಾರು ಸಾಯುವುದು ಸೇರಿಸಿರುವಂತ ಅವರಿಗೆ ಸಾಯುವುದು ಯಾರು ಒಂದು ಹುಡುಕುತ್ತಾ ಹೋದವು ಅದೇ ಉತ್ತರ ಸಿಕ್ಕಿದ್ದೇನು ಸಾಯದವನು ನಿಜವಾದ ಸಾವು ಅಂತ ಗೊತ್ತಾಯಿತು ಇದೆಲ್ಲ ವೇದಾಂತದ ಭಾಷೆ ಕೌಂಟೀಪಿಯಾಗಿ ಮಾತ್ರ ಆಗುತ್ತೆ ಸಾಯದವನು ಸಾಯುವುದೇ ನಿಜವಾದ ಸಾವು ಅಂತ ಗೊತ್ತಾಯಿತು ಅಂದ್ರೆ ಸಾಯದವನು ದೀವ ಅವನು ಸಾಯ್ಬೇಕು ಅಂದ್ರೆ ಸಾವಿಲ್ಲದವಾಗ ನಾವು ಸತ್ಯಂತ ತಿಳ್ಕೊಬೇಕು ಅರ್ಥಾತ್ ಅದರ ಹುಟ್ಟುವುದೇ ಜಡವಾಗಿ ಹುಟ್ಟುವುದಿಲ್ಲ ಚೇತನವೂ ಹುಟ್ಟುವುದಿಲ್ಲ ಜಡಚೇತನಗಳ ಸಂಘವಲ್ಲೇ ಹುಟ್ಟು ಜಡಚೇತನಗಳ ಬಿರುವೇ ಸಾವು ನಾನು ಮನೊಂದು ಮಾತ್ರ ಹೇಳಿದ್ದೆ ಸಂಸ್ಕೃತಿ ಸಾವಿಗೆ ಬಹಳ ಸುಂದರವಾದ ಶಬ್ದ ಇದೆ ಇದು ಆ ಭಾಷೆಯಲ್ಲಿ ಆ ಕಾಲದ ಜನರ ವಿಚಾರವಂತಿಕೆಯ ಪ್ರತೀಕವಾದ ಒಂದು ಶಬ್ದ ಸಾವಿರುವುದಕ್ಕೆ ಪಂಚತ್ವಾಕ್ಯವನ್ನು ಏನು ಪಂಚತ್ವ ಐದಾಗುವುದು ಅಂತ ಒಂದು ಬದ ಐದಾಗುವುದು ಪಂಚಭಾಗ ಯಾವುದೂ ಸಾಯೋದಿಲ್ಲ ಒಂದಿದ್ದು ಬೇರೆ ಆಯಿತು ಡಿಸೆಂಟ್ರಲೈಸೇಷನ್ ಒಂದಿದ್ದು ಬೇರೆ ಆಯಿತು ಸತ್ತ ಹಾಗೆ ಏನು ಹೇಳ್ತಾರೆ ಅವರು ಈ ಬೇರೆ ಸಾಯೋದು ಜೀವದ ಜೊತೆಗೆ ಸಂತೋಷಗಳು ಸೇರಿ ಅದು ಬೇರೆ ಬೇರೆ ಹೋದ್ರೆ ಆಗಲೇ ಹೋದ್ರೆ ಸತ್ತ ಸಾಯದನ್ನು ಸಾಯುವುದೇ ನಿಜವಾದ ಸಾವು ಅಂತ ನಮಗೆ ಆಮೇಲೆ ಆ ಸಾವಿನ ಸ್ವರೂಪ ಎಂತರು ಅವ್ರು ಹೇಳ್ತಾರೆ ಸಾವು ಸುಂದರವಾಗಿದೆ ಅವ್ರು ಹೇಳ ಸಾವು ತುಂಬಾ ಸುಂದರವಾಗಿದೆ ಯಾಕೆ ಜನ ಹೆದರ್ತಾರೆ ಅದಕ್ಕೋಸ್ಕರ ಸುಂದರವಾಗಿ ಗೊತ್ತಿಲ್ಲ ಇರುವುದಿಲ್ಲ ಅದು ಸಾವು ಒಂದು ಹುಡುಗಿಗಿಂತೂ ಸುಂದರವಾದ ಗೊತ್ತಾಗಿದೆ ಹುಡುಗಿಯಿಂದ ಹೋಗುವುದು ಸಾವು ಹೋಗುತ್ತಿದ್ದರೆ ನಮ್ಮ ಹುಡುಗರು ಅದು ನಾವು ಯಾವ ಸುಂದರವಾಗಿ ಅದು ಆಗಿರೋದು ಮುಖ್ಯ ನಾವು ಗೊತ್ತಾಗುವುದು ಮುಖ್ಯ ಸಾವು ಸುಂದರವಾಗಿದೆ ಯಾಕೆ ಜನ ಅದಕ್ಕೋಸ್ಕರ ಹೆದರ್ತಾರೆ ಬೆಳಗ್ಗೆ ಏನು ಹೇಳಿರ್ಬೇಕು ನನ್ನ ನೀವು ಒಂದು ಕೆಲಸ ಮಾಡಬೇಕು ಏನು ಬದುಕು ಕಲಿಯಿರಿ ಅಂತ ಪುಸ್ತಕ ಬರೀತಾರೆ ಅದು ಇಲ್ಲ ಸಾಯೋ ಕಲಿಯಿರಿಂದ ಒಂದು ಪುಸ್ತಕ ಬರಲಿ ಅದು ಅಗತ್ಯ ಇದೆ ಸಾವು ಸುಂದರವಾಗಿದೆ ಅದಕ್ಕೋಸ್ಕರ ಹೆದರಬೇಕಾದ ಅಗತ್ಯ ಇಲ್ಲ ನಿಜವಾದ ಆನಂದಮಯವಾದ ಸ್ಥಿತಿ ಕಾಯ್ದಾನ ಹೇಳಿದ್ದ ಮರಣಂ ಪ್ರಕೃತಿ ಶರೀರ ಜೀವನ ಉಚ್ಚರೇ ಬೀಹಿ ಸಾವು ಸಹಜಸ್ಥಿತಿ ಬದುಕು ವಿಕಾರ ಆದಂತ ಸಹಜಸ್ಥಿತಿ ವಿಕಾರ ಬದುಕು ಸಾವು ಸಹಜ ಸ್ಥಿತಿಯಿಂದ ಇವ್ರು ಸಾವು ಸುಂದರವಾಗಿದೆ ಇದು ಜನರಿಗೆ ತಿಳಿಯುವಂತ ಹೇಳಬೇಕು ಯಾಕೆ ಹೆದರ್ಕೋತಾ ಇರುತ್ತೆ ಜನ ನೀವು ಸಾಯಿರ ಕಲಿಯುತ್ತ ಬರೀ ಅಂತ ಬರಬಹುದು ಯಾರು ಪಬ್ಲಿಷ್ ಮಾಡ್ತಾರೆ ಬದುಕು ಕಲಿಯಿಂದ ಪಬ್ಲಿಷ್ ಮಾಡುತ್ತೆ ಸಾಯುವ ಕಲೀ ಸ್ವಾಮಿ ನಾವು ಬದುಕಲಿಕ್ಕೋಸ್ಕರ ಪಬ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದು ಸಾಯಿ ಕೋತರ ಅಲ್ಲ ಅದನ್ನ ನಮ್ಮ ಪಬ್ಲಿಕೇಶನ್ ಅನ್ನು ನಿಮ್ಮ ಪತ್ರಿಕೆ ಮಾಡಲಾದಂತ ಇದನ್ನ ಕೃಷ್ಣ ಇಲ್ಲಿ ಅನೇಕ ಬಾರಿ ಹೇಳುದು ಸಾವು ಅನ್ನೋದು ವಿದ್ರತವಾಗಿದೆ ಕರಾಳವಾಗಿದೆ ಅಸತ್ಯವಾಗಿದೆ ಅಂತ ಕೃಷ್ಣ ಕರೀತಾರೆ ಈ ರೀತಿಯಾಗಿ ಆ ಸೌಂದರ್ಯ ಅವರು ಬಹಳ ಸುಂದರವಾಗಿದೆ ಎಂದಾಗ ನನಗೆ ಸುಂದರವಾದಂತಹ ಕೃಷ್ಣ ಪ್ರಧೀಗ ಅದರ ಹಿಂದೆ ಇರತಕ್ಕ ಜೀವನದ ಕಠೋರ ಸತ್ಯ ಕಾಲೋತ್ನಿ ರೋಗ ಕ್ಷಯಿಸುತ್ತದೆ ನಾನು ಜಗತ್ತನ್ನು ನಾಶ ಮಾಡುವ ಕಾಲ ಪುರುಷನಾಗಿ ಬಂದಿದ್ದೇನೆ ಅಂತ ಅಂತಕ್ಕಂತಹ ಮಾತು ನೆನಪಾಯಿತು ನನಗೆ ಯಾಕೆ ಇಷ್ಟ ಮಾತು ಅಂದ್ರೆ ಯಜ್ಞ ಅಂತಂದ್ರೆ ಇದು ಈ ಬದುಕೇ ಒಂದು ಯಜ್ಞ ಒಂದೊಂದು ಯಜ್ಞ ಆದಾಗ ಒಂದೊಂದು ವರ್ಷ ಸಂದಿತು ಒಂದು ಯಜ್ಞ ಮುಗಿದಾಗ ನಾವು ಸಾವಿಗೆ ಒಂದು ವರ್ಷ ಹತ್ತಿರದೆವು ಎರಡು ಯಜ್ಞ ಮುಗಿದಾಗ ಸಾವಿಗೆ ಎರಡು ವರ್ಷ ಹತ್ತಿರದೆವು ಮೂರು ಯಜ್ಞ ಮುಗಿದಾಗ ಮೂರು ವರ್ಷ ಸಾವಿಗೆ ಹತ್ತಿರವು ಇದು ಪ್ರಿಪರೇಷನ್ಸ್ ಬದುಕು ಒಂದೊಂದು ವರ್ಷವೂ ಒಂದೊಂದು ಮುನ್ನೂರ ಅರವತ್ತು ಯಜ್ಞ ಅದಕ್ಕೆ ಸಂಕೇತ ಮುನ್ನೂರ ಅರವತ್ತು ಇತ್ತೀಚೆಗೆ ಯಜ್ಞ ಮಾಡ್ತಿದ್ದು ಇಷ್ಟು ಜನ ಗೊತ್ತಿದ್ದಾಗ ಆ ಗುಂಡ ಎಷ್ಟು ಭಯವಾದ ಕಲ್ಪನೆ ನೋಡಿ ನಮ್ಗೆ ಗೊತ್ತೇ ಇರಲಿಲ್ಲ ಏನು ಗ್ರೋಹಿತರು ಬರ್ತಾರೆ ಗುಂಡಗಳ ಯಾವ್ದೊಂದು ಮಾಡ್ಕೊಂಡು ಬಂದ್ ನಾಲ್ಕು ಕಲ್ಲು ಇರು ಮಾರ್ಬಲ್ ಹಾಕ್ತಿದ್ದೇವೆ ಸಿಮೆಂಟ್ ಹಾಕ್ತಿದ್ದೇವೆ ಶಾಬಾತ್ ಕಲ್ಲ ಹಾಕ್ತಿದ್ದೇವೆ ಅದ ಮೇಲೆ ಹೋಗಿ ಹಾಕಿ ನಾನು ಹೋಮ್ ಶಾಖ ಮಾಡಿ ಹೋಗಿ ನಂಗೆ ಮುನ್ನೂರವತ್ತು ಕಲ್ಲು ಇಲ್ಲ ಗ್ರೋಹಿತರಿಗೆ ಹೋಗಿಲ್ಲ ಮಾರೋರಿಗೆ ಹೋಗುತ್ತಿಲ್ಲ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಒಂದು ಗುರು ನೋಡುತ್ತಾಕ್ಷನ್ ಮುನ್ನೂರ ಅರವತ್ತು ಡಿಗ್ರಿ ಅಂದ್ರೆ ಒಂದು ಒತ್ತಾಯ್ತು ಜೀವನ ವೃತ್ತ ಒಂದು ಚಕ್ರ ಅದಕ್ಕೆ ಮುನ್ನೂರ ಅರವತ್ತು ಇತಿಗೆಗಳು ಹೊರಗೆ ನೂರ ದಿವಸಗಳು ಕಾಲದಲ್ಲಿ ಮುನ್ನೂರಗಳು ರೇಹದಲ್ಲಿ ಇವೆಲ್ಲವನ್ನು ಯೋಚನೆ ಮಾಡಿ ಈ ಮುನ್ನೂರವತ್ತು ಇತ್ತಿಗೆಗಳಲ್ಲಿ ಒಳಗಿರ್ತಕ್ಕಂಥ ಪ್ರಾಣ ಶಕ್ತಿ ಆ ಬೆಂಕಿ ಸ್ಥಾಪನೆ ಮಾಡೋದು ಅದಕ್ಕೆ ಏನಾದ್ರೂ ಆಹುತ ಕುರು ಅಂದ್ರೆ ನೀವು ಕೊಟ್ಟದ ತಿನ್ನುವರಲ್ಲಿ ಇದ್ದಾನೆ ಇದೆಲ್ಲಾಯ್ತು ಮತ್ತೆ ಆದ್ರೂ ಮಳೆಗೂ ಯಜ್ಞಕ್ಕೆ ಏನು ಸಂಬಂಧ ಅಂತ ಗೊತ್ತಾಗಲಿಲ್ಲ ಇನ್ನು ಅದೊಂದು ವಿಷಯವಿಟ್ಟು ಮತ್ತೆಲ್ಲ ಹೇಳ್ತಾ ಇದ್ರಿ ನೀವು ಯಾವಾಗಲೂ ಮುಖ್ಯವಾಗಿರತಕ್ಕು ಮಳೆ ಮತ್ತು ಯಜ್ಞಕ್ಕೆ ಇರುವ ಸಂಬಂಧ ಏನು ಯಾವ ವಾತಾವರಣದಲ್ಲಿರತಕ್ಕ ಪ್ರತಿರೋಧವನ್ನ ಇದು ನಾಶ ಮಾಡುತ್ತೆ ಇದಕ್ಕೆ ಅನೇಕ ವಿಷಯಗಳಿವೆ ಒಂದು ವಿಷಯ ಮಾತ್ರ ನಿಮ್ಗೆ ಹೇಳ್ತೇನೆ ನಾನು ಅಗ್ನವು ಪ್ರಾಪ್ತ ಆಹುತಿದ ಸಮಯಕ್ಕೆ ಆಿತರೆ ಆದಿತ್ಯ ವೃಷಿ ದೃಷ್ಟಿಯರನ್ನ ತಕ್ಕ ಪ್ರಜಾ ಹಾಕುವ ಹೇಳ್ತಾರೆ ನೀವು ಅಗ್ನಿಯಲ್ಲಿ ಹಾಕಿರತಕ್ಕ ಆಹುತಿ ಉಂಟಲ್ಲ ಅದರ ಎನರ್ಜಿ ಸೂರ್ಯ ಸೌರಶಕ್ತಿಯಲ್ಲಿ ಸಂಕ್ರಾಂತವಾಗುತ್ತೆ ಸೌರಶಕ್ತಿಯಲ್ಲಿ ಆ ಎನರ್ಜಿ ಸಂಕ್ರಾಂತವಾದಾಗ ಮೋಡಗಳ ನಿರ್ಮಾಣವಾಗುತ್ತೆ ಮೋಡಗಳ ನಿರ್ಮಾಣದಿಂದ ಮಳೆಯಾಗುತ್ತೆ ಮಳೆಯಿಂದ ಬೆಳೆಯಾಗುತ್ತೆ ಬೆಳೆಯಿಂದ ಪ್ರಜಾವೃಷ್ಟಿಯಾಗುತ್ತೆ ಇದು ಇನ್ನೊಂದು ಕಡೆ ಹೇಳದ್ಗೀತೆಗೆ ಪೋಷಕವಾದ ಇದು ಅರ್ಥ ಇನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು ಬೆಂಕಿಯಲ್ಲಿ ಹೋಮ ಮಾಡಿದಾಗ ನಾವು ಮಕ್ಕಳಿಗೆ ಶಾಲೆಯಲ್ಲಿ ಮೇನ್ಸ್ಟೋರ್ ಹೇಳಿಕೊಳ್ತಾರೆ ಸೂರ್ಯನಲ್ಲಿ ಏಳು ಬಣ್ಣಗಳಿವೆ ಸೂರ್ಯ ಕಿರಣದಲ್ಲಿ ಅದು ಸ್ಪೆಕ್ಟ್ರಂ ನಲ್ಲಿ ಕಾಣುತ್ತೆ ಕಾಮನ ಬಲೀನಲ್ಲಿ ಕಾಣುತ್ತೆ ಸೂರ್ಯನಲ್ಲಿ ಬೇರೆ ಕಂಡಾಗ ಅದು ಪ್ರಖರತೆ ನಮಗೆ ಉಚರಿಸುತ್ತಿದ್ರು ಸೂರ್ಯ ಕಿರಣಗಳಲ್ಲಿ ಏಳು ಬಣ್ಣಗಳಿವೆ ಅಂತ ನಾನು ಮೊನ್ನೆ ನಮ್ಮ ದೇಶದಲ್ಲಿರತಕ್ಕಂತಹ ಮನಸ್ಸಿನ ಭಾವನೆಗಳ ಬಣ್ಣಗಳ ಬಗ್ಗೆ ಹೇಳಿದೆ ಅದರಿಂದ ನಿಜವಾಗಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಮ್ಯಾಟರಿಗಲ್ಲ ಕಲ್ಲರಿವು ಬಣ್ಣಗಳ ಬದಲಾವಣೆ ಎನ್ನುವುದು ಎನರ್ಜಿಯನ್ನು ಸೂಚಿಸುತ್ತೆ ನಮ್ಮ ದೇಶದಿಂದ ಕಲ್ಲರ ಪ್ರತಾ ಇದೆ ಪ್ರಭಾವಳಿ ಸಿಗಲ ಆಹಾರ ಅದು ದೇಹದ ಭಾವನೆಗಳನ್ನ ಶಕ್ತಿ ಅಭಿವೃದ್ಧಿಯನ್ನು ಸೂಚಿಸುತ್ತೆ ಹಾಗೆ ವಾತಾವರಣದಲ್ಲಿ ತಕ್ಕ ಹಾಗೆ ಬೆಂಕಿಯಲ್ಲಿ ನಾವು ಸೂರ್ಯ ಕಿರಣದಲ್ಲಿ ಏಳು ಬಣ್ಣಗಳಿದೆ ಅಂತ ಮಕ್ಕಳಿಗೆ ಹೇಳಿದ್ರು ಒಬ್ಬ ಮಿಶ್ರ ಬೆಂಕಿಯಲ್ಲೂ ಆ ಏಳು ಬಣ್ಣಗಳಿದೆ ಅಂತ ಯಾಕೆ ಹೇಳುವುದಿಲ್ಲ ಬೆಂಕಿಯ ಫ್ರೇಮ್ಸ್ ಅನ್ನ ನಾವು ಇದನ್ನು ಆಕಾಶ ನೋಡೋದ್ರ ಮನೆಯಲ್ಲಿ ಒರಿಯೋ ಬೆಂಕಿಯನ್ನು ನಾವು ಕಂಡುಬಿಟ್ಟು ನೋಡೋದಿಲ್ಲ ಅದಕ್ಕೆ ಪ್ರಾಚೀನ ಏನು ಹೇಳಬೇಕು ಅಂತ ಸೂರ್ಯನಿಗೆ ಸಪ್ತಾಶ ಅಂತ ತರದ್ರು ಅದನಿಗೆ ಸಪ್ತಗೀಶ್ವ ಅಂತ ತರೋದು ಸೂರ್ಯನಿಗೆ ಏಳು ಬಣ್ಣದ ಕುದುರೆಗಳು ಕುದುರೆ ಕುದುರೆ ಇಲ್ಲ ಗುತ್ತಿವೆ ಏಳು ಬಣ್ಣದ ಕುದುರೆಗಳು ಸೂರ್ಯನ ರಥಕ್ಕೆ ಬೆಂಕಿ ಏಳು ಬಣ್ಣದ ನಾಲಿಗೆಗಳು ಅಂದರು ಸೇವನ ಕೇಳ್ಬಂಡದ ನಾಲಿಗೆ ಬಂದ್ರೆ ಯಾವ್ದು ತಾರೀ ಗರೀ ಚುನೋಹಿತುಂಬ್ರಾವಣ ಪುಲಿಂಗಿನಿ ವಿಷ ಟೇವಿ ಲೈಲಾಯ ಮಾನ ಇತಿ ಸಪ್ತಾ ಉಪನಿಷತ್ ಅದರ ಬಂದರೇ ಹೆಸರು ಕೊಟ್ಟಿದ್ದಾರೆ ಅದು ಯಾವ್ದು ಅಂದ್ರೆ ಯಾವ ಸೂರ್ಯನಲ್ಲಿ ಹೇಳುವೆ ಅದೇ ಹೇಳುವುದು ಈ ಸ್ಕಲರ್ ಆರ್ತಿ ಮಟ್ಟ ಎನರ್ಜಿ ಎನರ್ಜಿ ನೋಡಿದ ಬೆಂಕಿಯಲ್ಲಿ ಫ್ಲೇಮ್ ಕುರಿಬೇಕು ಈಗ ಏನಾಗಿದೆ ಅಂದ್ರೆ ನಮಗೆ ಕಟ್ಟಿಗೆ ಇರೋದಿಲ್ಲ ನಾವು ನಮ್ಮ ಸ್ಟವ್ ಇದೆ ಎಲೆಕ್ಟ್ರಿಕ್ ಸ್ಟವ್ ಇದೆ ಗೋಬರ್ ಗ್ಯಾಸ್ ಇದೆ ಕಟ್ಟಿಗೆ ಇರೋದಿಲ್ಲ ಹೋಮಕ್ಕೆ ತಕ್ಕ ಯಾವುದೋ ಹತ್ತಿ ಕಟ್ಟಿಗೆ ತರ್ತೇವೆ ಬೆಂಕಿ ಹಿಡಿಯುವ ಹೊಗೆ ಬರ್ತಾ ಇದೆ ಹೊಗೆ ಆಗಿದೆ ಹತ್ತೆ ಮತ್ತಷ್ಟು ಹೊಗೆ ನೋಡಿಕೊಂಡು ಯಜ್ಞ ಹೋಮ ಮುದ್ರೆ ಸಾಕು ಮನೆ ತುಂಬ ಮಹಾ ಉಪಗ್ರಹ ಘಟಕ ಅಂತಿವೆ ನಿಜವಾಗಿ ಹೋಮ ಹೊಗೆಯಲ್ಲಿ ಮಾಡುವುದು ಹೊಗೆಯಲ್ಲಿ ಹೋಮಿಸಿದಂತೆ ಎಂತ ಅದು ಏಳು ಬಣ್ಣಗಳು ವ್ಯಕ್ತವಾಗಿ ಪ್ರದಿಸುವಾಗ ಸೆವೆನ್ ಕಲರ್ ಸೂರ್ಯನಲ್ಲಿ ಏಳು ಬಣ್ಣಗಳಿವೆ ಅದೇ ಏಳು ಬಣ್ಣಗಳು ಈ ಅಗ್ನಿಯಲ್ಲಿ ನಮ್ಮ ದೇಶದಲ್ಲಿ ಸೆವೆನ್ ಸ್ಪಿರಿಚುವಲ್ ಸೆಂಟರ್ಸ್ ಆ ಸಿರಿಚಲ್ ಸೆಂಟರ್ಸ್ ಏಳು ಬಣ್ಣಗಳಿವೆ ಈ ಒಳಗಿರತಕ್ಕಂಥ ಏಳು ಫ್ಲೇಮ್ಸ್ ಮನೆ ಹೇಳಿದ್ದಾರೆ ಥೈರಾಯ್ಡ್ ಅಂಡ್ ಥೈರಾಯ್ಡ್ ಆಮೇಲೆ ಫೈನಿಯಲ್ ಮತ್ತು ಪಿಚುಟ್ ಈ ಏಳು ಏನು ಡಾಕ್ಟರ್ಸ್ ಗ್ಲಾನ್ಸ್ ಗಳಿಗೆ ಸಂಬಂಧಪಟ್ಟ ಸಿರಿಚುವಲ್ ಸೆಂಟರ್ಸ್ ಇವೆ ಏಳು ಒಳಗಿನ ಅಗ್ನಿಯ ಕ್ಲೇಮ್ಸ್ಗಳು ಆ ಫ್ಲೇಮ್ಸ್ ಗಳಿಗೂ ದೇ ಹ್ ಕಲಮ್ಸ್ ಅದಕ್ಕೆ ರೆಪ್ರೆಸೆಂಟೇವ್ ಆಗಿ ಎದುರಿರತಕ್ಕಂಥ ಒಳಗಿನ ಪಾನಾಧಿನ ರೆಪ್ರೆಸೆಂಟೇಟ್ ಆಗಿ ಎದುರಿತಕ್ಕಂಥ ಅನ ಏಳು ಫ್ಲೇಮ್ಸ್ ಇವೆ ಆ ಏಳು ಕ್ಲೇಮ್ಸ್ ಗಳು ಸೂರ್ಯನ ಕಿರಣಗಳಲ್ಲಿ ಏಳು ಫ್ಲೇಮ್ಸ್ ಇವೆ ಆದ್ರಿಂದ ಹಿಂದೆ ಏನು ಹೇಳಬೇಕು ಅಂತ ಯಾವ ಕಾಲಕ್ಕಾದರೂ ಸೂರ್ಯೋದಯ ಆಗೋ ನಿಂಚೆ ಹೋಮ ಮಾಡಬೇಡ ಸೂರ್ಯ ಕಂತಿದ ಮೇಲೆ ಹೋಮ ಮಾಡಬೇಡ ಅನುದಿದೆ ಉದಿತೇಜ್ ಹೋತಿ ಸೂರ್ಯ ಕಂತಿದ ಮತ್ತು ಸೂರ್ಯ ಮುಳುಗುವ ಮುಂಚೆ ಹೋಮ ಮಾಡುವುದು ಎಂದ್ರೆ ಯಾರಾದ್ರೂ ಮನೆ ಹಾಡಬೇಕು ಅಂತಿದ್ರೆ ಮಾತ ಮಾಡಬೇಕಾದ್ರೆ ಮಾತ್ರ ಮಾಡುವುದು ಲೋಕ ಕಲ್ಯಾಣಕ್ಕೋಸ್ಕರ ಯಾಕೆಂದ್ರೆ ಎನರ್ಜಿ ಸೂರ್ಯ ಕಿರಣಗಳಲ್ಲಿ ಸಂಕ್ರಾಂತವಾಗಬೇಕು ಅಗ್ನಿಯಲ್ಲಿ ಹಾಕಿದ ಆರ್ಜಿ ಸೂರ್ಯವದಯಾಗುವ ಮುಂಚೆ ಮಳೆ ಎನರ್ಜಿ ವೇಸ್ಟ್ ಆಗುತ್ತೆ ಸೂರ್ಯೋದಯ ಆಗುವ ಮುಂಚೆ ಹೋಮ ಮಾಡಬೇಡ ಸೂರ್ಯ ಕಂತಿದ ಹೋಮ ಮಾಡಬೇಡ ಉದಿತೇಜ್ ಹೋತಿ ಸೂರ್ಯ ಉದಿಸಿದ ಮಾಡಿದ್ರೆ ಈ ಅಗ್ನಿಯಲ್ಲಿ ಹಾಕಿರತಕ್ಕಂಥ ಆಹುತಿ ಆ ಸೆವೆನ್ ಫ್ರೇಮ್ಸ್ ನಲ್ಲಿ ಏಳು ವರ್ಣಗಳು ಸಪ್ ಜಿಕ್ಕ ಆ ಏಳು ವರ್ಣಗಳಿರತಕ್ಕ ಎನರ್ಜಿ ವಾತಾವರಣಕ್ಕೆ ಪಾಸನ ಆಗಿ ಸೂರ್ಯನ ಏಳು ವರ್ಣಗಳಲ್ಲಿ ಸಂಕ್ರಾಂತೆ ಅದೇ ಹೇಳಿದ್ರೆ ಅಗ್ನೂ ಪ್ರಾಸ್ತ ಆಹುತಿಸಬೇಕು ಆದಿತ್ಯವೂ ಹೊತಿಸುತ್ತದೆ ಬೆಂಕಿಯಲ್ಲಿ ಹಾಕಿದಂತಹ ವಸ್ತು ಎನರ್ಜಿ ಅದು ಶಕ್ತಿ ರೂಪವಾಗಿ ಅದು ವಾತಾವರಣದಲ್ಲಿ ತುಂಬುತ್ತೆ ವಾತಾವರಣದಲ್ಲಿ ತುಂಬಿದ್ದರಿಂದ ವಾತಾವರಣದಲ್ಲಿ ಮಳೆ ಪ್ರತಿರೋಧವಾದ ಏನಾದರೂ ತಲೆಗಳಿದ್ದರೆ ಅದನ್ನು ಇದು ಸ್ವಚ್ಛಗೊಳಿಸುತ್ತದೆ ಅದರಿಂದ ಸೌರಶಕ್ತಿ ನೆರದಿಂದ ನೀರನ್ನು ಸೀರುತ್ತೆ ಮತ್ತೆ ಮೋಡವಾಗುತ್ತೆ ಮೋಡ ಮಳೆಯಾಗುತ್ತೆ ಮಳೆಯಿಂದ ಬೆಳೆಯಾಗುತ್ತೆ ಬೆಳೆಯಿಂದ ಮನುಷ್ಯ ಬೆಳಿತಾನೆ ಹೀಗೆ ಇದು ಯಜ್ಞಕ್ರ ಅಂತಹ ಪ್ರಶ್ನೆ ಈ ರೀತಿಯಾಗಿ ಅನೇಕ ಅಪೂರ್ವ ಸಂಗತಿಗಳನ್ನ ಕೃಷ್ಣ ಹೇಳ್ದು ಗೀತೆ ನಮ್ಮ ಬದುಕಿಗೆ ನಾವು ತಿಳಿಯಬೇಕಾದ ಸಂಗತಿಗಳು ನಾವು ಜ್ಞಾನ ಮಾಡಿದ್ರೆ ಹೋಗಬೇಕಾದಾಗ ನಾವು ಬೆಳೆಸಿಕೊಳ್ಳಬೇಕಾಗಿರತಕ್ಕಂತಹ ಜೀವನ ಮೌಲ್ಯಗಳು ಅದಕ್ಕಿಂತ ಸಮಾಶೆ ಅಂದ್ರೆ ಜೀವನದಲ್ಲಿ ಏನ್ ಮಾಡಬೇಕು ಜೀವನದಲ್ಲಿ ಮಾಡಬೇಕಾದ ಅನುಷ್ಠಾನ ಮಾಡಲೇಬೇಕಾದಂತಹ ರಿಚುವಲ್ ಏನು ಕೃಷ್ಣ ಏನಾದ್ರಮತ್ತು ಯಜ್ಞ ದಾನ ತಪರ್ಮತ್ಯಾಜ್ಯಂ ಯಜ್ಞದ ವಿಷಯ ಕೇಳಿದ ನೀವು ಮೂರು ಮಾಡಿದ್ರೆ ಸಾಕೊಂಡು ಯಜ್ಞ ದಾನ ತಪಕರ್ಮಾಜ್ಯಂ ಕಾರ್ಯನೇವತ್ತು ಮೂರೇ ಕರ್ಮ ಇದನ್ನೇ ಕಠೋಪನಿಷತ್ನಲ್ಲಿ ತ್ರಿಕರ್ಮ ಕರುತ್ತರ ತ್ರಿ ಮೃತ್ಯು ಒಂದಕ್ಕೊಂದು ಲಿಂಕ್ ಇದೆ ತ್ರಿಕರ್ಮ ಕರೆತು ಜೀವನದಲ್ಲಿ ಮೂರು ಕರ್ಮ ಮಾಡುವುದು ಮೂರು ಕರ್ಮ ಯಾವುದು ಯಜ್ಞ ಜೀತೆ ಹೇಳುತ್ತೆ ಯಜ್ಞ ದಾನ ತಪಕರ್ಮ ಕಥೋಪನಷದಲ್ಲಿ ಕರ್ಮ ಹೆಸರೇ ಹೇಳುವುದಿಲ್ಲ ತ್ರಿಕರ್ಮ ಅಂತಾರೆ ಯಜ್ಞ ದಾನ ತಪಸ್ ಕರ್ಮ ನತ್ಯಾಜ್ಯ ಕಾರ್ಯನೇಹತ ಯಜ್ಞ ಈ ಶುರುವಿನ ನಮಗೆ ಅರ್ಥ ಅಂದ್ರೆ ಏನು ಯಜ್ಞ ಅಂದ್ರೆ ಕೃಷ್ಣ ಹೇಳುವುದು ಬದುಕೇ ಭಗವಂತನ ಪೂಜೆ ಆಗಬೇಕು ಯಾವತ್ತೊಂದು ದಿವಸ ಪ್ರವಾಸ ಯಜ್ಞೆಯಲ್ಲಿ ಮಾಡುವ ಅಲ್ಲ ನಮ್ಮ ಜೀವನವೇ ಯಜ್ಞವಾಗಬೇಕು ನಿತ್ಯವರ್ಶಿಪ್ಪ ಬದುಕೇ ಭಗವಂತನ ಆರಾಧನೆ ಅಂದರೆ ನಾನಾ ಜನಕ್ಕೆ ಶುಶ್ರೂಷ ಇನ್ನೊಬ್ಬರ ಸೇವೆಗೋಸ್ಕರ ನಮ್ಮ ಜೀವ ಎಷ್ಟು ನಮ್ಮ ಜೀವನ ಎಷ್ಟು ಕ್ಷಣಕ್ಕೆ ಉಪಯೋಗವಾರುವ ಅಷ್ಟು ಯಜ್ಞವಾಯಿತು ನಮ್ಮ ಸ್ವಂತ ಹೊಟ್ಟೆ ಹರಿಯುವುದಕ್ಕೋಸ್ಕರ ಶುಕ್ರ ಹೋಯಿತು ಅಷ್ಟು ಅದು ತೇರ್ಥವಾಗಿ ಇದು ಯಜ್ಞ ಕೃಷ್ಣ ಹೇಳತಕ್ಕಂಥ ಯಜ್ಞ ಯಜ್ಞ ಅಂದ್ರೆ ಭಗವಂತನ ಆರಾಧನೆ ಬದುಕೇ ಯಜ್ಞಮಯವಾಗಿದೆ ದಾನ ದಾನಂತಂದ್ರೆ ದಾನ ಕೊಡಬೇಕು ಇಷ್ಟು ದಾನ ಕೊಡಬೇಕು ಅದಕ್ಕಿಷ್ಟು ರೂಪಾಯಿ ತಲೆಕರಿಸಿಕೊಳ್ಳಬೇಕು ದಾನ ಅಂದ್ರೆ ನಿಮ್ಮ ಯಾವುದು ಇದೆಯೋ ಅದನ್ನು ಇಲ್ಲದೆ ಇದ್ದವ್ರಿಗೆ ಕೊಡು ಅಷ್ಟೇ ಏನಿದೆ ನಿಮ್ಮ ಹತ್ರ ದುಡ್ಡು ಇದೆ ಬಡವರಿಗೆ ಕೊಡ್ರಿ ನಿಮ್ಮ ಜ್ಞಾನ ಇದೆ ಘಟಕರಿಗೆ ಕೊಡ್ರಿ ಏನಿದೆಯೋ ಅದನ್ನು ಕೊಡು ನಿಮ್ಮ ಹುಡುಗಿ ಇದೆ ಮದುವೆ ಆಗಲಿ ಯಾರು ಕೊಡ್ರಿ ಇಷ್ಟೇ ದಾನ ಅಂತಂದ್ರೆ ಏನೋ ದುಡ್ಡು ದಾನ ಕೊಡಬೇಕು ದುಡ್ಡು ಬೇಕಲ್ಲ ದುಡ್ಡಿಲ್ಲ ನಿಮ್ಮ ಹತ್ರ ಏನಿದೆಯೋ ಅದನ್ನು ಒಬ್ಬರೇ ಕೊಡು ಅಷ್ಟೇ ನಮ್ಮ ಹುಡುಗಿ ಇದೆ ಕೊಡಬ್ರೆ ಕೊಡು ನಮ್ಮ ಹತ್ರ ಜ್ಞಾನ ಇದೆ ನಡುವೆ ಕೊಡೋರು ನುಡ್ ಇದೆ ಬರವೇ ಕೊಡೋರು ಯಾವನು ನಿನ್ನ ಹತ್ರ ಸರ್ಕೊಳಿಸಿದೆಯೋ ಅದನ್ನ ಇನ್ನೊಬ್ರಿಗೆ ಕೊಡೋದು ಇದನ್ನ ದಾನ ಅಂತಂದ್ರೆ ಪ್ರಶ್ನೆ ಅದರಿಂದ ಪಾಠ ಪ್ರವಚನ ವಿದ್ಯಾಧ್ಯ ದಾನಗಳೇ ಸೇರುತ್ತೆ ದಾನ ಅಂತ ಕೂಡ ಪೂರ್ವಚನಲ್ಪಲ್ರಿ ಅದೇನು ದಶ ದಾನ ಏಕಾದಶ ಆಶ ದಾನ ಏನು ಗುಡಾನ ಪಾದುಕಾದಾನ ಅದೇನಲ್ಲ ಏನು ನಮ್ಮ ಎಕ್ಸ್ಟ್ರಾ ಇದೆಯೋ ಅದನ್ನ ಇನ್ನೊಬ್ಬರಿಗೆ ಕೊಡುವುದು ನೀರು ಪಾದುಕಾದಾನ ಅಂತ ನೆನಪಾಯ್ತ ನನಗೆ ಸಾವು ಸುಂದರವಾಗಿದೆ ಅಂತ ಹೇಳಿದಂತ ಇಲ್ಲ ಅದ ಬಹಳ ದೊಡ್ಡ ಜೀವ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನು ಅವರು ಹೊರಗ್ ಬರ್ತಾ ಇದ್ದೇವೆ ಹೊರಗೆ ಬರ್ತಾ ಇದ್ದಾಗ ಅವರು ದೇವಸ್ಥಾನದ ಹೊರಗಡೆ ಸೆಪ್ರೇಟ್ ಒಳಗೆ ಹೋಗಿದ್ದು ಬರ್ಬರ ಏನಾಗುತ್ತೆ ಗೊತ್ತಿದ್ದೆ ಏನಾಯಿತು ಅಂತ ನಾನು ಹೇಳ್ಬೇಕಾಗಿದ್ದೆ ಹೊರಗೊಂಡ್ರು ಬಂದ್ರು ಆಚೆ ಇತೇ ನೋಡ್ತಾ ಇದ್ದಾರೆ ಮಹದ್ವಾರ ಆಚೆ ನಾನು ಹೇಳ್ಬಿಟ್ರಿ ಚಪ್ಪಲಿ ಹೋಯ್ತು ಸಾಮಾನ್ಯವಾಗಿ ನಾವು ಏನ್ ಹೇಳ್ತೇವೆ ಅಲ್ಲ ಎಂತ ಜನ ದೇವಸ್ಥಾನಕ್ಕೆ ಬರೋವರಿಗೆ ದೇವದಸ್ಥರ ಬರೋವರಿಗೆ ಚಪ್ಪಲಿ ಬಂದ್ ಯಾವ ತಮ್ಮ ದೇವಸ್ಥಾನಕ್ಕೆ ಬರೋದು ಅಂತ ಹೇಳ್ತಿದ್ದೆವು ನಾವು ನಿವಾರದೆ ಅವ್ರಿಗೆ ಏನು ಹೇಳುತ್ತ ಏನ್ ಭಟ್ರೆ ಚಪ್ಪುರಿ ಹೋಯ್ತಾ ಅಂತ ಕೇಳಿದೆ ಬಿಡಿ ನನಗಿಂತ ಹೆಚ್ಚು ಚಪ್ಪಲಿಯ ಅಗತ್ಯ ಇದ್ದವನು ಯಾರೋ ಇಲ್ಲ ಮರದ ಬಿಡೋಣ ನನಗೆ ಚಪ್ಪುಲಿ ಅಗತ್ಯ ಇತ್ತು ಆದ್ರೆ ಪಾಪ ನನಗಿಂತ ಹೆಚ್ಚು ಅಗತ್ಯ ಇತ್ತವನಿಗೆ ಅವ್ರ ಬರಿಗಾಲ ನಡೆಯುವಂತಹ ಸ್ಥಿತಿ ಇದ್ದಿರುತ್ತೆ ನನಗಿಂತ ಹೆಚ್ಚು ಚಪ್ಪಲಿಯ ಅಗತ್ಯ ಇದ್ದವನು ಒಬ್ಬ ಒಯ್ಯ ಮರದ ಬಿಡೆಯಲ್ಲ ನಾನು ಇದು ಎಂಥ ಬಹಳ ಸಿಗ್ಲಿ ಅದ್ರ ಈ ಮಾತ ಆಡ್ಬೇಕಾದ್ರೆ ಬಹಳ ಪಾಕ ಶುರುವಾಗಿ ಇನ್ನೊಬ್ಬರು ಆಡಿದ್ದಾನ ಇನ್ನೊಂದ್ ನಾವು ಆಡಬಹುದು ಯಾಕಂದ್ರೆ ನಿಮ್ಗೆ ಮಾಡ್ಲಿಕ್ಕೆ ಗೊತ್ತಾಯ್ತು ನನಗೆ ಈ ಮಾತ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ನಾವು ದೇವಸ್ಥಾನ ನಮ್ಮ ಚಪ್ಪಲಿ ಬಿಸಾತ ಹೇಳಬಹುದು ಆದ್ರೆ ಮತ್ತೊಮ್ಮೆ ಈ ಮಾತನ್ನು ಆಡುವ ಬಹಳ ದೊಡ್ಡ ಚೈತನ್ಯ ಇರಬೇಕು ಬಹಳ ದೊಡ್ಡ ಪಾಠ ಇರಬೇಕು ಹೊರಡುವಾಗ ಹೇಳಿದೆ ನಮ್ದು ನಾನು ಹೊಸ ಚಪ್ಪಲಿ ದಾನ ಮಾಡಬೇಕು ನಂತರ ನಮ್ಮನೇ ಒಂದು ಮೂರ್ನಾಲ್ಕು ಚಪ್ಪಲಿ ನಾನು ಯೂಸ್ ಮಾಡಿತ್ತು ನಾನು ಹೇಳಿ ಬಿಟ್ರೆ ಹಳೇ ಚಪ್ಪಲಿ ಸೆಕೆಂಡ್ ಹ್ಯಾಂಡ್ ಚಪ್ಪಲಿ ಹಾಕುವುದಾದ್ರೆ ನಾವು ದಾನ ಮಾಡುವ ನನತ್ರ ಇದೆ ಅದು ಏನು ಹೇಳ್ಬೋದು ಅವರು ನನಗೆ ಆದ್ರೂ ಫಸ್ಟ್ ಹ್ಯಾಂಡ್ ಚಪ್ಪಲಿ ಸಿಗುವ ಯೋಗ ಇದ್ದರೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಚಪ್ಪಲಿ ಹಾಕೊಂಡು ಯಾಕೆ ಕಳ್ಕೋಬೇಕು ಇಷ್ಟು ಆಂದಾಗಿ ಬರಿದಾಗ ಹೇಳ್ಬಹುದು ಇದು ಬಹಳ ಎತ್ತರದ ಇದು ಮಾತು ಚಪಲಿ ಅದ್ರ ವ್ಯಕ್ತಿ ಬಹಳ ಎತ್ತೆ ಈ ಮಾತಾಡೋದು ಸುಲಭ ಎಲ್ದೂ ಮಾತಾಡೋದು ಸಾಧ್ಯ ಇಲ್ಲ ಒಂದು ಡಪ್ಪಲಿ ಕಳೆದು ಹೋದಾಗ ನನಗಿಂತ ಹೆಚ್ಚು ಅಗತ್ಯ ಇದ್ದವನು ಒಯ್ತ ಅದನ್ನ ಮರತ್ರಿಯದನ್ನ ನಗಲಿ ಅಥವಾ ಒಬ್ಬ ಡಪ್ಪಲಿ ಮಾಡಿದಾಗ ಅದ್ರು ಕಾಲು ನೋಯ್ತಾ ಇದ್ರೆ ಹುಡುಕಾವ್ರು ಕಾ ನೈಲಿಕ್ಕೆ ಕಲ್ಲು ಕಾಗಲಿ ನಡೀಲಿಕ್ಕೆ ಆಗ್ತ ಇದ್ದಾಗ ನಾನು ಚಪ್ರಿ ಆಪರ್ ಮಾಡಿದಾಗ ಅದನ್ನು ಎಷ್ಟು ಹ್ಯೂಮರಸ್ ಆಗಿ ನಿಮ್ದು ಸೆಕೆಂಡ್ ಹ್ಯಾಂಡ್ ಚಪಲಿ ಹಾಕೋದು ನಮಗೆ ಫಸ್ಟ್ ಹ್ಯಾಂಡ್ ಹಾಕಿ ಚಪ್ಪಲಿ ಸಿಗೋ ನಗತಾ ಹೊರಟು ಅದು ಬಹಳ ದೊಡ್ಡ ಚೇತನ ಹೀಗೆ ದಾನ ಅನ್ನುವಂತಹದ್ದು ಅದು ನಮ್ಮ ಕೃಷ್ಣ ಒಂದು ಮಾತು ಹೇಳಿದ್ದಾನೆ ದಾನ ಕೇಳಿದ ಮುಖ ಇದೆ ಅಂತ ಅದನ್ನ ನೀನು ಈ ಜನ್ಮದಲ್ಲಿ ಅದು ದಾನು ನೀವು ಡೆಪಾಸಿಟ್ ಇಟ್ ಆಗಿ ಅದು ದಾನ ಕೊಡುವುದು ಅಂದ್ರೆ ಬ್ಯಾಂಕ್ ನಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಒಂದಿಷ್ಟು ಕ್ರೆಡಿಟ್ ಕ್ಯಾಶ್ ಇನ್ ಕೋರ್ಟ್ ಕೃಷ್ಣ ಹೇಳ್ತಾನೆ ಅದನ್ನ ಇಲ್ಲೇ ಡ್ರಾ ಮಾಡ್ಲಿಕ್ಕೆ ಬರುತ್ತೆ ಮುಂದಿನ ಜನ್ಮಕ್ಕೆ ಅದನ್ನ ಹಾಗೆ ಫಿಕ್ಸೆಡ್ ಆಗಿರ್ಲಿಕ್ಕೆ ಬರುತ್ತೆ ದಾನ ಎರಡು ಸರ ಇದೆ ಅಂತ ಇಲ್ಲೇ ಅದನ್ನ ಡ್ರಾ ಮಾಡಬಹುದು ಏನಂದ್ರೆ ನಾಳೆ ನಾವು ದಾನ ಮಾಡುವಾಗ ನಾವು ಇವತ್ತು ಒಂದು ಡೊನೇಷನ್ ಕೊಡ್ಲಿಕ್ಕೆ ದಯವಿಟ್ಟು ಫೋಟೋಗ್ರಾಫರ್ ಅನ್ನು ನಾವು ತಗೊಳ್ಳೋರ್ ಹೀಗೆ ಅಡಿಯಲ್ಲಿ ಕೈ ಹಿಡಬೇಕು ಕೊರೋ ನ ಕೈ ಹಿಡಿಯಬೇಕು ಅದು ಬ್ಯೂರೋ ಮುಂಚೆ ಅವ್ರು ಕ್ಲಿಕ್ ಮಾಡಿದ್ರೆ ಬ್ಯೂರ ಅದು ಮತ್ತೆ ಮರುದೇ ಬೆಳಗ್ಗೆ ಎದ್ದು ಮೊದಲ ನೋಡೋದು ನಾನು ಆ ಫೋಟೋ ಉದಯಾಣಿಯಲ್ಲಿ ಬಂದಿದೆಯೇ ಇವತ್ತು ನಾನು ದಾನ ಮಾಡಿದ್ದೇ ದಂಡಾಯ್ತಲ್ಲೇಪ ಸ್ವಾಮಿ ಇದು ಪ್ರಶ್ನೆ ಆಯ್ತಾ ಪಬ್ಲಿಸಿಟಿ ಬೇಕು ಅದು ಮುಗಿದು ನೀನು ಡ್ರಾ ಮಾಡಿ ಆಯ್ತು ನಿನ್ನೆ ಕ್ರೀಡಾಕ್ ಮಾಡಿದ ಯಾರಿಗೂ ಗೊತ್ತಾಗದಂತೆ ನೀನು ದಾನ ಮಾಡಿದೆಯೋ ಅದು ಮುಂದೆ ಜನ್ಮಕ್ಕೆ ಕಂಡು ಇಲ್ಲ ಇದೆ ಟೈಪ್ ಮಾಡಿಕೊಂಡು ರೆಡಿ ಅಂದ್ರೆ ಎರಡೂ ಬೇಕು ಒಂದು ಪಬ್ಲಿಸಿಟಿ ಆರು ಪುಣ್ಯ ಎರಡು ಯಾವ್ದು ಬೇಕು ಪುಣ್ಯ ಬೇಕಾದ್ರೆ ಪಬ್ಲಿಸಿಟಿ ಹಿಂದೆ ಹೋಗಬೇಡ ಪಬ್ಲಿಸಿಟಿ ಬೇಕಾದ್ರೆ ಪುಣ್ಯದ ಹಿಂದೆ ಹೋಗಬೇಡ ಎರಡನ್ನೂ ಪಡೆಯುವುದು ಸಾಧ್ಯವಿಲ್ಲ ಅಂತ ನಮ್ಮದು ಅವಸ್ಥೆ ಏನು ಗೊತ್ತಾ ಮನೆ ಬರ ನಾವು ಏನು ದಾನ ಮಾಡ್ತೇವೆ ಯಾರಾದೊಬ್ಬ ಭಿಕ್ಷಕ ಬಂದು ಹಠ ಹಿಡಿದು ಬೆನ್ನ ಹತ್ತಿ ಒಂದು ಬೈಕೋ ಹತ್ತು ಪೈಸೆ ಕೊಡ್ತೇವೆ ಹತ್ತು ವಯಸ್ಸು ಕೊಟ್ಟದನ್ನ ಯಾರು ನೋಡಿ ಬದ ಸಂ ನಾವು ಸಿಕ್ಕಿದ ಬರ್ತಾ ಒಂದು ದರಿದ್ರೆ ಭಿಕ್ಷು ಸಿಕ್ಕಿದ್ದತೆ ಕಡೆಗೆ ಸಾಯಿಲಿಂದ ಹತ್ತು ಪೈಸೆ ಕೊಟ್ಟೆ ನಾವೇ ಹತ್ತು ಜನ ಹೇಳಿ ಹತ್ತು ವಯಸ್ಸು ಕೊಟ್ಟದ ರೆಕಾರ್ಡ್ ಆಗುತ್ತೆ ಅವನು ಸಾಯಲಿ ಇಂದ ಹತ್ತು ಪೈಸೆ ನಾನು ಹತ್ತು ವಯಸ್ಸು ಕೊಟ್ಟದನ್ನ ಭೂ ಜನ ಹತ್ರ ಇದು ಕೃಷ್ಣ ಹೇಳ್ತಾನೆ ಇದು ದಾನ ಅಲ್ಲ ನನ್ನ ಜನಕ್ಕೆ ಶುಶ್ರೂಷಾನ್ ನೀವು ಕೊಡುವುದಿಲ್ಲ ನೀವು ಕೂಡ ಕೊಟ್ಟೇನೋ ಇರೋ ಇದ್ರೆ ದಾನ ಅಲ್ಲ ಅದು ಸೇ ಸರ್ವಿಸ್ ಹೆಲ್ಪ್ ಅದು ಸರ್ವಿಸ್ ಅನ್ನೋ ಭಾವದಿಂದ ಕೊಟ್ಟರೆ ದಾನಾಗುತ್ತೆ ಅಂತ ನಿನ್ನ ಬದುಕನ್ನೇ ಪ್ರಾಣಿಕೆ ಅದು ಕೂಲಿ ಆಗುತ್ತೆ ಅಂತ ಅಂದ್ರೆ ತಪಸ್ಸು ಮೂರನೇದು ಇಲ್ಲಿ ಅಂತದ್ದು ನಾವೀಗ ಮದುವೆ ಮಾಡ್ಕೊಂಡಾಗಿ ನಾವು ಉದ್ಯೋಗದಲ್ಲಿ ಇದೇವೆ ನಾವು ಕೈಗೊಳ್ಳಲು ತಪಸ್ ಮೊದಲೇ ಆಗಿದೆ ಕೃಷ್ಣ ಹೆಚ್ಚಿನ ತಪಸ್ ಮಾಡಿ ಕಾಯಿಲೆ ಹೋಗಲು ಬೇಡ ಊರ್ನಲ್ಲಿ ಇದ್ದು ತಪಸ್ ಮಾಡಬಹುದು ಕಾರ್ನಲ್ಲಿ ಇದ್ದು ಧಂಧೆ ಮಾಡಬಹುದು ಇಟ್ ಇಸ್ ದ ಮೆಂಟಲ್ ಕಾನ್ಸೆಪ್ಟ್ ತಪಸ್ಸು ಅಂದ್ರೆ ಸಂಸ್ಥೆ ಅರ್ಥ ಏನ್ ಬಂತು ತಪ ಆಲೋಚನೆ ಅಂದ್ರೆ ಯಾವುದೇ ಒಂದು ವಸ್ತುವನ್ನು ಆಳವಾಗಿ ಚಿಂತನೆ ಮಾಡಿ ವಸ್ತುವಿನ ವಸ್ತು ಆಳವಾದ ಚಿಂತನೆ ಮೂಲಕ ಮನವದ ಮೂಲಕ ತಿಳ್ಕೊಳ್ಳುವುದಕ್ಕೆ ತಪಸ್ಸು ಸ್ವಲ್ಪ ತಪಸ್ಸು ಅಂತಂದ್ರೆ ಕೆಲವರಿಗೆ ಗಾಡಿ ಹೋಗಬೇಕು ಗಾಡಿ ಹೋಗಿ ಅದೇನೋ ಶಿರ್ ಶಾಸನ ಮಾಡಿ ತರಕಾರಿ ಕಾದ್ಮೇಲೆ ಮಾಡಿ ಏನೋ ಮರದಲ್ಲಿ ಜೋಡಾಡಬೇಕು ಬಾವಲಿ ಹಾಗೆ ಹಾಗೆ ಆದರೆ ತಪಸ್ಸು ಅದೆಲ್ಲ ತಪಸ್ಸಲ್ಲ ಅದು ತಪಸ್ಸು ಮನೆಯಲ್ಲಿ ಇದ್ದು ಮಾಡಬಹುದು ಗಾಡಿ ಹೋಗಿ ಮಾರದೇ ಇರಬಹುದು ಇವಾಗ ಮನೆಯಲ್ಲಿ ಇದ್ದು ಕೂಡ ಎಲ್ಲ ಮನೆ ವಾಳಿಕೆಯ ವ್ಯವಹಾರಗಳಲ್ಲಿ ಅದಕ್ಕೆ ಕಮಿಟೆಡ್ ಆಗಿ ಎಲ್ಲ ವ್ಯವಹಾರಗಳನ್ನು ನಡೆಸ್ತಾನು ನಿರ್ಲಿಪ್ತವಾಗಿ ಅಂತರಂಗದಲ್ಲಿ ಆಳವಾಗಿ ಆಳ ತಿಳಿದು ಮುತ್ತುಗಳನ್ನು ಹಾಕಬಹುದು ಇಲ್ಲ ಅವನ್ನ ತಪಸ್ ಹೋಗ್ತಾ ದಾಡಿ ಹೋಗಿ ಮಾಡಿ ಕಂಠಿಮ ಕಂಡಿಟ್ಟು ಬಂದೇ ಮಾಡ್ತಾ ಇದ್ದಾರೋ ಮನೆಯಲ್ಲಿ ಅಂತ ಕೂತು ಪ್ರಶ್ನೆ ತಪ್ಪಸ್ ಇದೆ ಉಪಯೋಗ ಆದ್ರಿಂದ ತಪಸ್ಸು ಮಾಡುವುದು ಒಂದು ಮಾನಸಿಕ ಸ್ಥಿತಿ ಅದಕ್ಕೆ ಕಾಡೋ ನಾಡೋ ಪ್ರಶ್ನೆ ಅಲ್ಲ ನಾವು ನಾಡಿನಲ್ಲೂ ಕಾರ್ಯವನ್ನು ಸೃಷ್ಟಿಸಿಕೊಳ್ಳಬಹುದು ನಾವು ಹೋದ ಕಾಡಿನಲ್ಲೇ ನಾಡನ್ನು ಸೃಷ್ಟಿಸಿಕೊಳ್ಳಬಹುದು ಕೃಷ್ಣ ಹೇಳ್ತಾನೆ ತಪಸ್ಸು ಮೂರು ತರದ ತಪಸ್ಸಿದೆ ಅದು ದೈಹಿಕವಾಗಿ ಮಾಡುವ ತಪಸ್ಸು ಮಾತಿನ ಮೂಲಕ ಮಾಡುವ ತಪಸ್ಸು ಮತ್ತು ಮನಸ್ಸಿನ ಮೂಲಕ ಮಾಡುವ ತಪಸ್ಸು ಇದನ್ನ ತುಂಬಾ ವಿಸ್ತಾರವಾಗಿ ವಿವರಿಸುವುದಿಲ್ಲ ನಾನು ಯಾಕೆಂದ್ರೆ ನಮ್ಮ ಸಮಯ ಮುಕ್ತಾಯವಾಗ್ತಾ ಇದೆ ಆದ್ರೆ ತಪಸ್ಸಿನ ಬಗ್ಗೆ ಕೃಷ್ಣ ಕೊಡತಕ್ಕಂಥವನ್ನು ಕಾಣಿಸ್ಕೊಂಡು ಎಷ್ಟು ಯೂನಿವರ್ಸಲ್ ಅದೊಂದು ನಾವು ಇವತ್ತು ಸಮಾಜದಲ್ಲಿ ಲೌಕಿಕ ಜೀವನದಲ್ಲೇ ಇದ್ದುಕೊಂಡು ಹೇಳಿದ ತಪಸ್ಸನ್ನು ಮಾಡಬಹುದು ದೇವದ್ದೇ ವಿರುಪ್ರಾಜ್ನೆ ಭೂಜನಾರ್ಧಮಂ ಬ್ರಹ್ಮಚರ್ಯ ಮಹಿಂಸಾಚ ಶರೀರಂ ತಪೋಚ್ಯತೆ ಶರೀರದ ಮೂಲಕ ಮಾಡತಕ್ಕಂಥ ತಪಸ್ಸು ಅಂದ್ರೆ ದೇವ ದೇವ ಅಂದ್ರೆ ದೇವರನ್ನು ಕಂಡಾಗ ದೇವರನ್ನು ಕಾಣುವುದು ಯಾವಾಗ ದೇವಕಾಂಡ ಸಿಗೋದಿಲ್ಲ ಅಂದ್ರೆ ದೇವ ಮಂದಿರಗಳನ್ನು ಕಂಡಾಗ ದೇವರ ಪ್ರತಿಜ್ಜೆಯಲ್ಲಿ ಆರಾಧನೆ ನಡೆದಿದೆ ಅಂತಹ ಸ್ಥಾನಗಳನ್ನು ಕಂಡಾಗ ತಲೆ ಬಗ್ಗಿಸಿ ಗೌರವ ಸಲ್ಲಿಸುವಂತಹ ಒಂದು ಪ್ರಿಯ ಅಭ್ಯಾಸ ಮಾಡಿಕೊಂಡು ದೇವ ದ್ವಿಜ ಎರಡು ಬಾರಿ ಹುಟ್ಟಿದವರು ಸಿಕ್ಕಿದಾಗ ಅವರಿಗೆ ಗೌರವ ಕೊಡುವುದನ್ನು ಅಭ್ಯಾಸ ಮಾಡಿಕೊ ಗುರುಗಳನ್ನು ಕಂಡಾಗ ಗೌರವಿಸುವ ಅಭ್ಯಾಸ ಮಾಡಿಕೊ ಪ್ರಾಜ್ಞರು ಗುರುಗಳು ಪ್ರಾಜ್ಞರು ಒಬ್ಬರೇ ಆಗಬೇಕಾಗಿಲ್ಲ ಗುರುಗಳು ಒಬ್ಬರು ಇರ್ತಾರೆ ಅವರಿಗಿಂತ ಪ್ರಾಜ್ಞೆ ಮೊತ್ತ ಬರೀತಾರೆ ಅವರು ನಮ್ಮ ಗುರುಗಳು ಆಗಿರೋದು ಏನು ಮಾಡುದು ಅಂತಹಸು ಗುರುಗಳಿಗೂ ಗೌರವ ಕೊಡು ಪ್ರಾಜ್ಞರಿಗೂ ಗೌರವ ಅಂದ್ರೆ ಎಲ್ಲಿ ಜ್ಞಾನ ಇದೆ ಅದನ್ನು ಗೌರವಿಸಿದ ದ್ವಿಜ ಅಂದ್ರೆ ಎರಡನೇ ಬಾರಿ ಹುಟ್ಟಿದವ ಅಂತ ದ್ವಿಜ ಅಂದ್ರೆ ನಮ್ಮಲ್ಲಿ ದ್ವಿಜ ಅಂದ್ರೆ ಬ್ರಾಹ್ಮಣ ಅಂತ ಹೇಳ್ತಾರೆ ಆದ್ರೆ ಎಲ್ಲ ಬ್ರಾಹ್ಮಣರು ದ್ವಿಜರಲ್ಲ ಎಲ್ಲ ದ್ವಿಜರು ಬ್ರಾಹ್ಮಣರಾಗಬೇಕಲ್ಲ ಎರಡನೇ ಬಾರಿ ಹುಟ್ಟಿದ್ರು ಎರಡನೇ ಬಾರಿ ಹುಟ್ಟುವುದಂದ್ರೆ ನಾನು ಮೊನ್ನೆ ಹೇಳಿದ್ದಾನೆ ಮೊದಲನೇ ಬಾರಿ ಹುಟ್ಟುವುದು ತಾಯಿಯ ಹೊಟ್ಟೆ ಎರಡನೇ ಬಾರಿ ಹುಟ್ಟುವುದು ಬಿಸ್ಲಂನ ಮೂಲಕ ಜ್ಞಾನದ ಪುನರ್ಜ್ಜರಣ ಅದರಲ್ಲೂ ಪ್ರಾಜ್ಞ ಆ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನಿ ಎಲ್ಲಿ ಜ್ಞಾನ ಇದೆ ಅದನ್ನು ಗೌರವಿಸು ಜ್ಞಾನವನ್ನ ಕಂಡಾಗ ತಲೆವಾಗುವುದು ದೇವರನ್ನು ಕಂಡಾಗ ದೇವತಾ ಪ್ರತೀಕವನ್ನು ಕಂಡಾಗ ತಲೆವಾಗುವುದು ಇದು ದೇಹದ ಮೂಲಕ ಮಾಡತಕ್ಕಂತಹ ಒಂದು ತಪಸ್ಸು ಅದೇ ದೊಡ್ಡ ಸಂಗತಿ ಆಗುವುದಿಲ್ಲ ಅತಿ ಸುಲಭ ಇಲ್ಲ ದೇವಸ್ಥಾನದ ಹತ್ತ ಹೋಗುವಾಗ ಮಹಾತ್ವಾರ ಗರ್ಭಗುರಿಯನ್ನು ಹೋಗುವಾಗ ನಮಸ್ಕಾರ ಮಾಡುವ ಅಂತ ಕಾಣ್ತದೆ ಕಡೆಗೆ ಅತಿಥೆಯಿಂದ ಜನ ನೋಡಿ ಇವ್ನ ಎಂತಹ ಗುಬ್ಬು ಹರೇ ಗುಡ್ಡು ಇವ್ನ ಇಂದು ದೇವಸ್ಥಾನ ನೋಡಿಕೊಳ್ಳೆ ನಮಸ್ಕಾರ ಮಾಡುವಂತಹ ಹಳೇ ಗೊಂದು ಸಂಪ್ರದಾಯಕ್ಕೆ ಬರೀಲಿ ಆಗಿದ್ದಾನಂತೂಕೊಳ್ತಾರಂತ ಹಾಗೆ ಮನಸ್ಸಿನಲ್ಲಿ ವಿಚಾರ ಮಾಡ್ಕೋಬೇಡ ದೇವರ ಪ್ರತಿಚರ ಮುಂದೆ ತಲೆ ಕೂಡ ನಮ್ಮಲ್ಲಿ ಒಂದು ಸೌಜನ್ಯ ಬೇಕಾಗುತ್ತೆ ಒಂದು ಶರಣಾಗತಿ ಬೇಕಾಗುತ್ತೆ ಇರೋದ್ರಿಂದ ಸಾಧ್ಯವಾಗುವುದು ಇದೆಲ್ಲ ಇಗೋವನ್ನು ಕಳ್ಕೊಳ್ಳಿ ಎಲ್ಲಿ ಜ್ಞಾನ ಇದೆ ತಲೆ ನಾನು ಇಷ್ಟು ಸೋಶಿಯಲ್ ಸ್ಟೇಟಸ್ ಇರ್ತದೆ ಮನುಷ್ಯ ಅವರಿಗೆ ತಲೆ ಅಂತ ಆಗೋದಿಲ್ಲ ತಲೆ ಬಗ್ಗೋದಿಲ್ಲ ತಲೆ ಬಗ್ಗಿಸಲಿಕ್ಕೆ ಕಲಿಯಿಂದ ದೊಡ್ಡವರನ್ನು ಕಂಡಾಗ ತಲೆ ಬಗ್ಗಿಸಲಿಕ್ಕೆ ಇದು ಶರೀರದ ಮೂಲಕ ಮಾಡುವ ತಪಸ್ಸುಂತಾನೆ ಹಿರಿತನವನ್ನು ಕಂಡಾಗ ತಲೆ ಬಗ್ಗೆ ಸುಂಟಾ ಎಷ್ಟು ಶುಭ ಅಲ್ಲ ನಮಗೆಲ್ಲ ಅಂತಂದ್ರೆ ಅವರಿಲ್ಲ ತಲೆ ಬಗ್ಗೆ ಈ ಯೌದ್ಧಕ್ಕೆ ಬಹಳ ಬೇಗ ಬರುತ್ತೆ ಇನ್ನೊಬ್ಬರ ಹಿರಿತನಕ್ಕೆ ಗೌರವ ಕೊಟ್ಟು ತಲೆ ದೊಡ್ಡ ತಪಸ್ಸು ಉಂಟಾನ ಅದನ್ನ ಕಡೆ ಬಹಳ ಮನೆಗೆ ಪರಿಣಾಮ ಆದಂತಹ ಒಂದು ಘಟನೆ ನಾವು ಪ್ರಿನ್ಸ್ಟನ್ನಲ್ಲಿ ಒಂದು ಸೆಮಿನಾರಿಯಲ್ಲಿ ಲಾಂಡ್ ಅಲ್ಲಿ ಕೂತಿದ್ದು ನನ್ನ ಪಕ್ಷದಲ್ಲಿ ಒಬ್ಬ ಜಪಾನಿಯನ್ನು ಹುಡುಕಾಕ ಕೂತಿದ್ದ ಕಾಂಪೌಂಡಿನ ಗೇಟ್ನ ಒಳಗೆ ಒಬ್ಬ ಜಪಾನಿ ಒಳಗೆ ಬಂದ ವಯಸ್ಸ ಸುಮಾರು ಐವತ್ತು ಅರವತ್ತು ವರ್ಷ ವಯಸ್ಸಿನ ಜಪಾನಿ ಹುಡುಗ ಒಬ್ಬ ಒಳಗೆ ಬಂದ ನನ್ನ ಪಟ್ಟದಲ್ಲಿದ್ದ ಹುಡುಗ ಎದ್ದು ನಿಂತ ಅವನು ಇನ್ನು ಗೇಟ್ ಮತ್ತೆ ಬರ್ತಾ ಇದ್ದಾನ ಪಟ್ಟದಲ್ಲಿದ್ದಾನೆ ಸುಮಾರು ಐವತ್ತು ಎರಡು ಇದೆ ಅವನು ಬರುವ ಇವನು ಕೂತಿದ್ದಾಗ ಈ ಹುಡುಗ ಎದ್ದು ನಿಂತ ಯೋಚನೆ ಮಾಡಿದೆ ನೀವು ಯಾಕೆ ಎದು ಗೊತ್ತಾಗಲಿಲ್ಲ ನನಗೆ ಆ ಹುಡುಗ ಹತ್ತಿರ ಬಂದಾಗ ಇವನು ನನ್ನ ಪಕ್ಕದಲ್ಲಿ ಎದ್ದು ನಿಂತಿದ್ದ ಹುಡುಗ ಹೀಗೆ ನಾವು ದೊಡ್ಡವರು ಬಂದಾಗ ನಮಸ್ಕಾರ ಮಾಡಿ ಬರ್ತೇವಲ್ಲ ಅದನ್ನು ಬಗ್ಗೆ ಹೀಗೆ ತೈಮು ಇರಲಿಂತ ಹೋದೋ ಏನೋ ರಿಲೇಟಿವ್ ಇರಬಹುದು ಅಥವಾ ಶಾಲೆಯ ಮೇಸ್ರು ಇರ್ಬೋದು ಪ್ರೊಫೆಸರ್ ಇರ್ಬೋದು ಪ್ರಾಯ ನಮ್ಮ ದೇಶದ ಹುಡುಗರಷ್ಟು ಜಪಾನ್ ಹುಡುಗಿದ್ರೆ ಅಡ್ವಾನ್ಸ್ ಆಗಿಲ್ಲ ಮೇಷ್ಷರು ಬಂದಾಗಲೂ ಎದ್ದು ನಿರ್ವಹ ಕಂದಾಕಾರ ಏನೋ ಜಪಾನ್ ನಮ್ಮ ದೇಶದ ಹುಡುಗರಷ್ಟು ಊದು ಅಂತ ಹೇಳಿದೆ ಅವನ ಹತ್ರ ಅವರು ಐ ಡೋಂಟ್ ನೋ ಅಂತ ನಾನು ಶ್ರೀ ಅಂದಾಗ ಯಾರು ಗೊತ್ತಿಲ್ಲ ಮತ್ತೆ ಎದ್ದು ನಿಂತ ಯಾಕೆ ಕೈ ಮುಗಿದೆ ಅಂದ್ರೆ ಅವನು ಹೇಳ್ತಾರೆ ಅವನು ನನಗಿಂತ ವಯಸ್ಸಾದ ಒಬ್ಬ ಹಿರಿಯ ಅಷ್ಟು ಗೊತ್ತಿದೆ ನಮ್ಮ ದೇಶದ ಸಂಸ್ಕೃತಿ ಏನು ವಯಸ್ಸಾದವರು ನಿಂತಿದ್ದಾಗ ನೀನು ಕೂಡ ವಯಸ್ಸಾದವರು ನಿಂತಿದ್ದಾಗ ಎದ್ದು ನಿಲ್ಲು ಅವರು ಹತ್ತಿರ ಬಂದಾಗ ತಲೆಬಾಗಿ ಅವರಿಗೆ ಗೌರವ ಸಲ್ಲಿಸಿ ಇದು ನಮ್ಮ ದೇಶದ ಸಂಸ್ಕೃತಿ ಯಾರೋ ಏನೋ ನನಗೇನು ನನಗಿಂತ ವಯಸ್ಸಾದೋ ಅದಕ್ಕೋಸ್ಕರ ಎದ್ದು ನಿಂತೆಯಿಂದ ತಲೆ ಹಾ ಹಾ ಇದು ನಮ್ಮಲ್ಲಿ ಉಪನಿಷತ್ನಲ್ಲಿ ಹೇಳಿದ್ದಾರೆ ದೇಶಾಂತ ಆಸನೇ ಪ್ರಶ್ವಿತವ್ಯ ನೀನು ಕೂಡಿದ್ದಾಗ ಹಿರಿಯರು ಬಂದ್ರೆ ನೀನು ಎದು ನಿಂತು ಊರ್ಧ್ವಂ ಪ್ರಾಣಿ ಸ್ಥಗಿತ ಆಗುತ್ತೆ ವಯಸ್ಸಾದವರು ನಡೆದು ಬಂದಾಗ ನೀನು ಕುರ್ಚಿಯಲ್ಲಿ ಕೂತಿದ್ದು ನಿನ್ನ ಪ್ರಾಣ ಮೇಲೆ ಕಳೆಯುತ್ತಾ ಎದ್ದು ನಿಲ್ಲ ಮುಂತಾರೆ ಅದು ಕೂಡ ಕೇಳುವುದರ ಮೇಲಿಲ್ಲ ಗ್ರಾವಿಟೇಷನ್ ಮೇಲೆ ಕಳೆಯುತ್ತೆ ಕೂಡ ಕುರ್ಚಿಗೆ ಅಂಟಿಕೊಂಡು ಆದರೆ ನಮಗೆ ಈಗ ಬಸ್ನಲ್ಲಿ ಹೋಗುವಾಗ ನಾವು ಚಿಕ್ಕವಯಸ್ನವರು ಕೂತಿರ್ತೇವೆ ಪಾಪ ಒಬ್ಬ ಮುದುಕಿಯಾದಂತಹ ಹೆಣ್ಣು ಅಥವಾ ಮಗುವನ್ನು ಹೊತ್ತುಕೊಂಡಂತಹ ತಾಯಿ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಿಕೊಂಡು ನಿಂತಿದ್ರೂ ಎದು ಕೂತಗೊಳಿಸುವಂತ ನಮಗೆ ಅನಿಸುದಿಲ್ಲ ಯಾಕಂದ್ರೆ ನಾವು ನಾಗರಿಕರು ಇಷ್ಟು ನಾಗರಿಕ ಜಪಾನದಲ್ಲಿ ವಲ್ಲ ಅವರು ಇನ್ನೊಂದು ನಾಗರಿಕರಾಗಿ ಉಳಿದಿದ್ದಾರೆ ಅಂತ ಅನಿಸಿತ್ತು ನನಗೆ ಇದನ್ನೇ ಕೃಷ್ಣ ಹೇಳಿದ್ರೆ ಇದು ತಪಸ್ಸು ಉಂಟು ಕಿರಿತನವನ್ನು ಕಂಡಾಗ ನಿನ್ನಲ್ಲಿ ಇಲ್ಲದ ಎತ್ತರವನ್ನು ಇನ್ನೊಬ್ಬರಲ್ಲಿ ಕಂಡಾಗ ನಿನ್ನ ತಲೆ ಬಗ್ಗು ತಲೆ ಬಾಗಿತ್ತು ದೇವಜ್ಞೆ ಗುರುಪ್ರಾಜ್ ಒಂದು ಎರಡನೇದು ಇದೆಲ್ಲ ನಮ್ಮ ದೇಶಕ್ಕೆ ಹೋಗ್ತಾ ಇದ್ದಾರೆ ನೈರ್ಮಲ್ಯವನ್ನ ಇದು ಒಂದು ತಪಸ್ಸು ಉಂಟು ಹೌದು ನಮ್ಮ ಮರಿವಂತಿಕೆ ನೋಡಿ ನೈರ್ಮಲ್ಯ ಎಷ್ಟು ದೊಡ್ಡ ತಪಸ್ತು ಅಂತ ಅರ್ಥ ಆಗುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಸಂಸ್ಕೃತದಲ್ಲಿ ಮರಿ ಅನ್ನೋದಕ್ಕೆ ಅರ್ಥ ಶುಚಿಂತ ಶಬ್ದ ಶಬ್ದ ಇಲ್ಲ ಶುಚಿ ಅಂದ್ರೆ ಮರಿಂದರು ಒಂದೇ ಶುಚಿಯಾಗಿರುವುದು ಒಂದೇ ಮರಿಯಾಗಿರುವುದು ಅಂತ ಆದರೆ ಈ ಆಚರಣೆಯಲ್ಲಿ ಶುಂಠಿಯಾದ ಮಡಿ ಮತ್ತು ಕೊಳಕಾದ ಮಡಿ ಅಂತ ಎಲ್ಮಡಿ ಇದೆ ನೀವು ಉಡ್ತಕ್ಕಂತಹ ಬಟ್ಟೆ ಅದು ಸೋಪ್ ಹಾಕದೆ ಎಷ್ಟು ಹೆಚ್ಚು ಕೊಳಕಾಯಿತು ಎಷ್ಟು ಹೆಚ್ಚು ಮಡಿ ಇಂತ ನೋಡೋಣ ಮಡಿ ಇದೆ ನಮ್ಮ ಅದನ್ನು ಹಿಡಿದ್ರೆ ಅದು ಬಟ್ಟ ನಟಿಗೆ ಸಂಚೆ ಆದ್ರೆ ಅದು ಜೋರ ಮಡಿ ಅಂತ ಅಥವಾ ಮಡಿಯ ಸಂಚಾರ ಅಷ್ಟು ಈ ತರ ನಮಗೇನು ಅಂದ್ರೆ ಕೊಳಕಾದ ಮಡಿ ಮತ್ತು ಸಿಟಿಯಾದ ಮಡಿ ಅಂತ ಎರಡು ಸರದ ಮಡಿ ಬಂದಿದೆ ಸಂಸ್ಕೃತದಲ್ಲಿ ಮಡಿ ಎಂಬುದು ಶಬ್ದವೇ ಇಲ್ಲ ಶೌಚಾರ ಶೌಚಂಥ ತೆಳಂಗಿನಂತೆ ಮಳಿ ಎಲ್ಲ ಕಳೆದಿಲ್ಲ ಬೇರೆ ಶಬ್ದ ಇಲ್ಲ ಸಂಸ್ತದಲ್ಲಿ ಅದು ಇಷ್ಟು ದಿವಸ ಆಗಿಬಿಟ್ಟಿದೆ ನಮ್ಮಲ್ಲಿ ನಾವು ದೇವರ ಕೋಣೆಯಲ್ಲಿ ಎಷ್ಟು ಹೆಚ್ಚು ಎಣ್ಣೆ ಇದ್ದಾಯಿತು ಹೆಚ್ಚು ಹೆಸರಾಯ್ತು ಅಷ್ಟು ದೇವರ ಮಡಿ ಆಗಿಬಿಡುತ್ತೆ ನಮಗೆ ನಿತ್ಯ ವಲಸೆ ಸ್ವಚ್ಛ ಮಾಡಿದ್ರೆ ಅದನ್ನ ಮರಿಗಾಗಿ ನಮ್ಮ ಮರಿ ಅನ್ನೋದು ಕೃಷ್ಣನ ಮಡಿಗಿಂತ ಬಹಳ ದೂರ ಬಿಟ್ಟಿದ್ದೀವಿ ನನ್ನ ಕೃಷ್ಣನೇ ಮೇಲೆ ಇಲ್ಲ ಅವನ ಬಹಳ ಕೃಷ್ಣನೇ ಮೇಲೆ ಆಗುತ್ತೆ ನಾವು ಮಡಿ ಕಡೆ ನಾನು ಅನೇಕ ಸಾರಿ ಮಡಿಯಲ್ಲಿ ಮಡಿಯ ಡೆಫಿನೇಷನ್ ಹಗಿರಿಯಾಗಿ ನಾನು ಹೇಳುದು ಕೆಲವರಿಗೆ ಏನಂದ್ರೆ ಮುಟ್ಟಿದ್ರೆ ಮಡಿ ನೆರಳ ಹಾಗಿದ್ರೆ ಮೈಲಿ ಹಾಗೆ ಆದ್ರೆ ಮಡಿ ಈಗ ಅವರು ಮೈಲಿಗ ಮಡಿ ಆಗುದೇ ಇಲ್ಲ ಇಡೀ ಮಹಿಳೆಗೆ ಹಾಕ್ತಾ ಇರ್ತಾರೆ ನನ್ನ ಯಾವುದು ಮೋಸ್ಟ್ ಪವರ್ಫುಲ್ ಈಗ ನಮ್ಮಲ್ಲಿ ಮಡಿ ಪರ್ವರ್ಫುಲ್ ಆದರೆ ಮೈಲಿಗರನ್ನು ಮಡಿಯವರು ಮುಟ್ಟಿದ್ರೆ ಮೈಲಿಗವರು ಮಡಿ ಆಗಿದೆ ಮೈಲಿಗಿಗೆ ಪವರ್ಫುಲ್ ಆದರೆ ಮಡಿಯವರ ಮನೆಯವರನ್ನು ಮಡಿಯವರು ಮೇಲಾಗುತ್ತ ನಮ್ಮಲ್ಲಿ ಮೈಲಿಗರ ಮಡಿಯವರು ಎಷ್ಟು ದುರ್ಬಾರ ಏನು ಮುಟ್ಟಿದ್ರು ಅವರೇ ಮೇಲೆ ಆಗುವುದು ಆದ್ರಿ ಪವರ್ಫುಲ್ ಆದ ಮಡಿಯಾಗಿ ನೀವು ಮೈಲಿಗವರನ್ನು ಮುಟ್ಟಿ ಮರಿ ಮಾಡಿ ನೀವು ಮೈಲಿಗರನ್ನು ಬಿಟ್ಟು ನೀವು ಯಾಕೆ ಮೈಲಿಗಾಗ್ತೀರಿ ಅಷ್ಟು ಗಟ್ಟಿಯಾದ ಮಡಿಯಾಗಿ ಇಷ್ಟು ದುರ್ಬಲವಾದ ತೆಳುವಾದ ಮಡಿ ಆಗಬೇಡಿ ಪಂಥಿ ಭಾವನಾ ಅಂತ ಹೇಳಿದ್ರೆ ಹಿಂದೆ ಊಟ ಕೂತ್ಕೊಳ್ಳುವಾಗ ಅದು ಮೈಲಿಗವರ ಪಂಥಿಯಿಂದ ವೇಳೆ ಕೊಡಬೇಡ ಯಾಕೆಂದ್ರೆ ನೀನು ಯಾವ ಕೃತಿಯಲ್ಲಿ ಕೂತು ಆ ಪಂಚಿಯಲ್ಲ ಮಡಿಯಲ್ಲಿ ಇಫ್ ಯು ಆರ್ ಮೆಂಟಲಿ ನೀನು ಯಾವ ಪಂಕ್ತಿಯಲ್ಲಿ ಕೂತು ಆ ಪಂಕ್ತಿಯನ್ನು ಕೂತವರೆಲ್ಲ ನಿಂದ ಮಡಿ ಆಗಬೇಕು ಆ ಪಂಚಿಯನ್ನು ಮೈಲಿ ಕೂತಿಂದ ನೀನು ಮೈಲಿಗಿಗೆ ಆಗುದಿಲ್ಲ ಇದು ಹಿಂದಿನವರ ಕಾಂಕ್ಷೆ ಹಾಗೆ ಆತನ ಶೌಚ ನೈಮಲ್ಲಿಯ ಸ್ವಚ್ಛತೆಯನ್ನ ಮನೆ ಸ್ವಚ್ಛವಾಗಿರಬೇಕು ಮನಸ್ಸು ಸ್ವಚ್ಛವಾಗಿರಬೇಕು ಮನಸ್ಸು ಮಯು ಸ್ವಚ್ಛವಾಗಿರಬೇಕು ಮನೆ ಸ್ವಚ್ಛವಾಗಿರಬೇಕು ಪರಿಸರ ಸ್ವಚ್ಛವಾಗಿರಬೇಕು ನಮ್ಮ ಸ್ವಚ್ಛತೆ ಅದು ನಮ್ಮ ಜಿಲ್ಲೆ ಭಾಷಿ ನೀವು ಆ ಕಡೆ ಹೋಗುದು ರಾಯಚೂರುಗಳು ಕಡೆ ಅಲ್ಲ ಏನು ಅಂದ್ರೆ ಸ್ವಚ್ಛ ಮಾಡುವುದು ಮನೆಯಲ್ಲೆಲ್ಲ ಕೊಳೆ ತೆಗೆದು ಕೆಲವು ಮನೆ ಇದ್ರೆ ಹಾಕಿದ್ರು ಮೆಟ್ಟಿಲೆ ಅಂಗಳಲ್ಲಿ ಕಡೆಗಡೆ ರಸ್ತೆ ನಮ್ಮ ಮನೆಯಲ್ಲ ಮುನ್ಸಿಪಾಲಿಟಿ ಅದು ಬರ್ತೇವೆ ನಾವು ನಮ್ಮ ಸ್ವಚ್ಛತೆ ಎಷ್ಟು ಅವ್ಯವಸ್ಥೆ ಆಗಿರ್ತದೆ ಕೃಷ್ಣ ಹೇಳ್ತಾನೆ ನೀನು ಸ್ವಚ್ಛವಾಗಿರಬೇಕಾಗಿ ನಿನ್ನ ಮನಸ್ಸು ಸ್ವಚ್ಛವಾಗಿರಬೇಕಾಗಿದೆ ನಿನ್ನ ಮೈ ಸ್ವಚ್ಛವಾಗಿರಬೇಕು ಮೈ ಸ್ವಚ್ಛವಾಗಿರಬೇಕಾಗಿದ್ರೆ ಮನೆ ಸ್ವಚ್ಛವಾಗಿರಬೇಕು ಮನೆ ಸ್ವಚ್ಛ ಆಗಿರ್ಬೇಕಾಯ್ತು ನಿನ್ನ ಊರು ಸ್ವಚ್ಛವಾಗಿರ್ಬೇಕು ಊರು ಪೊಲಕಾರಿ ಊರಿನಲ್ಲಿ ಒಂದು ಮೇಲೆ ಸ್ವಚ್ಛ ತೊಟ್ಟು ಇಲ್ಲಿಗೆ ಬರೋದಿಲ್ಲ ಅದರಿಂದ ಇಡೀ ದೇಶವನ್ನು ಸ್ವಚ್ಛವಾಗಿಟ್ಟೋ ನಿನ್ನ ಗ್ರಾಮ ಪರಿಸರವನ್ನು ಸ್ವಚ್ಛವಾಗಿಟ್ಟು ಮನೆಯನ್ನು ಸ್ವಚ್ಛವಾಗಿತ್ತುಕೋ ಮೈಯನ್ನು ಸ್ವಚ್ಛವಾಗಿತ್ತುಕೋ ಮನಸ್ಸನ್ನು ಸ್ವಚ್ಛವಾಗಿಟ್ಟೋ ಇದು ತಪಸ್ಸು ಉಂಟು ತಪಸ್ಸು ಅಂತ ನಮ್ಮ ಜನರು ಈಗಿನ ವರ್ತನೆ ನೋಡಿದ ನಮಗೆ ಬಸ್ನಲ್ಲಿ ಹೋಗ್ತೇವೆ ಇದನ್ನು ನಾನು ವಿದೇಶದಲ್ಲಿ ನೋಡಿ ನನಗೆ ಆಗ್ತದೆ ಸಿಗರೆ ಇಲ್ಲ ಬಸ್ನಲ್ಲಿ ಸ್ಮೋಕ್ ಕೇಳುತ್ತಾನೆ ಇಲ್ಲಿ ಹಾಗೆ ಇನ್ನೊಬ್ಬರು ಹಿಂಸೆ ಆದರೆ ಅವರ ಮುಖಕ್ಕೆ ಹೋಗಿ ಬಿಡುವುದು ಭಾರಿ ಆಸಕ್ತಿ ಅವನು ಸ್ಮೋಕ್ ಮಾಡಿದ ಮೇಲೆ ಆ ಸಿಗರೆಟ್ ನಡೆ ನಾವೇ ಮಾಡ್ತೇವೆ ನಾವು ಬಸ್ನ ಒಳಗಾಗ್ತೀವಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿದ್ದಾನಲ್ಲ ಬಸ್ನ ಕಂಪನಿಯಲ್ಲಿ ಬೇರೆ ಅಂತ ತರೋಡಿ ಮಾಡಿ ಟಿಕೆಟ್ ಹೋಗೋದಿಲ್ಲ ನೆಲಗಡ್ಲೇ ಸಿಟ್ಲೇ ಸಿಟ್ಟೆ ಸಿಗರೆಟ್ ನ ಕಡೆ ಎಲ್ಲ ಬಸ್ನಲ್ಲಿ ಹಾಕುದಿಲ್ಲಾಕ ನಾಳೆ ನಾನು ಟ್ರಾವೆಲ್ ಮಾಡುವ ಬಸ್ಸಲ್ಲ ಇದು ಇದು ನಾನು ಹಾಕುವುದಂತ ನೆಲೆಗಡೆಯ ಸಿಕ್ಕಿ ಇದ್ರೆ ಕಿಸೆ ಹಾಕೊಂಡು ಡಸ್ಟ್ಬಿನ್ ಬಂದಲ್ಲಿ ಹಾಕ್ತಾರೆ ಸಿಗಲೇಟ್ ಸಿಗಲಾದ ಕಿಸೆ ಹಾಕೊಂಡು ಡಸ್ಟ್ಬಿನ್ ಬಂದಲ್ಲಿ ಹಾಕ್ತಾರೆ ನೋಡಿ ಕೃಷ್ಣ ಹೇಳಿದ್ದು ಭಾರತದಲ್ಲಿ ಅನುಷ್ಠಾನ ಮಾಡುವುದು ಲಾಭ ಕೃಷ್ಣನ ಮಾತು ಅವ್ರು ಆಚರಣೆ ಮಾಡ್ತಾ ಇದ್ರೆ ನಾವು ಬಹಳ ಮಾಡ್ತಾ ಇದ್ದೇವೆ ಕೃಷ್ಣ ಹೇಳ ನಿನ್ನ ಪರಿಸರವನ್ನು ಸ್ವಚ್ಛವಾಗಿಟ್ಟು ನೀನು ಸಂಚರಿಸುವ ವಾಹನ ನೀನು ಸಂಚರಿಸುವ ಊರು ನಿನ್ನ ಮನೆ ನಿನ್ನ ಮನಸ್ಸು ಎಲ್ಲವನ್ನು ಸ್ವಚ್ಛವಾಗಿತ್ತು ಅದೇ ಮಡಿ ಇದೊಂದು ತಪಸ್ಸು ನೋಡಿ ತಪಸ್ ಅಂದ್ರೆ ಸಾಮಾಜಿಕವಾದ ಶಿಕ್ಷಣ ಇದೆ ಶಿವಿಕೆ ತೀರ್ಮಾನ ದೇವ ದ್ವೀಷ ರೂಪಾಧ್ಯ ಪೂಜನ ಶೌಚಂ ಮತ್ತೊಂದು ತಪಸ್ ಏನು ನಿನ್ನ ನಡತೆ ನೇರವಾಗಿರಲಿ ಅಂದರೆ ಒಳಬಂದು ಹೊರಬಂದು ಇರಲಿ ನೇರವಾದ ನಡೆ ಅಂದ್ರೆ ಸ್ಟ್ರೀಟ್ ಫಾರ್ವರ್ಡ್ ಇದೆ ಇನ್ನೊಂದು ತಪಸ್ ಆಗುವುದಿಲ್ಲ ನೇರವಾಗಿ ನಡೆಯಬೇಕು ಹೇಳುವುದು ನಡೆಯುವುದಕ್ಕೆ ಆಗುದಿಲ್ಲ ನಾವು ನಡೆಯುವ ಆಮೇಲೆ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಅಂತಂದರೆ ಎಲ್ಲರೂ ಬ್ರಹ್ಮಚಾರಿಗಳಾಗಬೇಕು ಅಂತಲ್ಲ ಬ್ರಹ್ಮಚರ್ಯ ಆದರೆ ಸೆಕ್ಸಿನ ಬಗ್ಗೆ ನಿಯಂತ್ರಣ ಇಷ್ಟೇ ಅರ್ಥ ಪ್ರಾಧಾಪತ್ಯ ಬ್ರಹ್ಮಚರಿ ಆಗ್ತದೆ ಸಂಸ್ಕೃತದಲ್ಲಿ ಅಂದರೆ ಒಬ್ಬ ಗೃಹಸ್ಥನು ಬ್ರಹ್ಮಚಾರಿ ಯಾವಾಗ ಅವನ ಸೆಕ್ಸುವಲ್ ಲೈಫ್ ಅನ್ನು ಅವನ ಹೆಂಡತಿಯಲ್ಲೇ ಸೀಮಿತಗೊಳಿಸಿದ ಗೃಹಸ್ಥನೂ ಬ್ರಹ್ಮಚಾರಿ ಅಂತ ಹೇಳಿದ ಅದಕ್ಕೆ ಎಲ್ಲವೂ ಬ್ರಹ್ಮಚರಿ ಗೃಹಸ್ಥನ ಬ್ರಹ್ಮಚರ್ಯ ಬೇರೆ ಇದೆ ಸನ್ಯಾಸಿಯ ಬ್ರಹ್ಮಚರ್ಯ ಬೇರೆಯಿದೆ ಒಬ್ಬ ವತಿಯಿಂದ ಬ್ರಹ್ಮಚರಿ ಅಂದ್ರೆ ರೆಫಿಷನ್ ಇದೆ ಯಾರು ತನ್ನ ಸೆಕ್ಸುವಲ್ ಲೈಫ್ ನ ತನ್ನ ಪಾರ್ಟ್ನರ್ ಜತೆಗೆ ಮಾತ್ರ ಸೀಮಿತಗೊಳಿಸ್ತಾನೋ ಅವನೂ ಒಬ್ಬ ಬ್ರಹ್ಮಚಾರಿ ಅಂದ್ರೆ ನಿಯಂತ್ರಣ ಬ್ರಹ್ಮಚರಿಯ ಅಹಿಂಸ ಎನ್ನೋವರಿಗೆ ತೊಂದರೆ ಆಗದಂತೆ ಬರು ಇವಾಗ ವಿಚಿ ಮಾಡಿ ಫೋನ್ ಮಾಡಿ ಬರುತ್ತೆ ತಿಳಿದ್ರೆ ಸತ್ ಮೇಲೆ ನಾಲ್ಕು ಜನರಿಗೆ ಭಾರ ಆಗಲೇ ಸತ್ತ ಮೇಲೆ ಆತು ಜನರಿಗೆ ಭಾರ ಆಗುವ ಬದುಕಿದ್ದಾಗಲೂ ನಾಲ್ಕು ಜನರಿಗೆ ಭಾರ ಆಗಬೇಡ ಸತ್ ಮೇಲೆ ಹಾಗೂ ಆಗಬೇಕು ಬದುಕಿದ್ದಾಗರೂ ನಾತಿನಗೆ ಭರವಾಗದಂತೆ ಬದುಕು ಇನ್ನೊಬ್ಬರಿಗೆ ತೊಂದರೆ ಅಯ್ಯೋ ಆ ಮನುಷ್ಯ ಯಾವಾಗ ಸಾಯಿತಾನೆ ಅಂತ ನಾವು ಸತ್ಯವ ನಾಲ್ಕು ಕೃತಿಯ ಊಟ ಬೇರೆವರು ಅನ್ನುವಂತೆ ಬದುಕಬೇಡ ಇದೇ ತಪ್ಪಸ್ ಶರೀರದ ಮೂಲಕ ಮಾಡತಕ್ಕಂಥ ತಪಸ್ಸು ಆಮೇಲೆ ಮಾತಿನ ಮೂಲಕ ಅನುಗರಂ ವಾಕ್ಯಂ ಸತ್ಯಂ ಪ್ರೀಹಿ ಕಂಚೆಯುತ್ತ ಸ್ವಧ್ಯಾಯಭ್ಯುವ ವನ್ವಯಂ ತಪು ಉಚ್ಚಿದೆ ಅನುದ್ವೇಗರಂ ವಾಕ್ಯ ಇನ್ನೊಬ್ಬರಿಗೆ ನೋವಾಗುವಂತಹ ಮಾತು ಆಡಬೇಡ ಅದು ತಪಸ್ಸು ಯಾಕೆ ನಮಗೆ ಅದನ್ನು ಚಿಚ್ಚು ನೋವು ಮಾತಾಡಬೇಕು ಅವರಿಗೆ ಸಂಕಟ ಆಗಬೇಕು ಅವರ ಖುಷಿಯಾಗುವುದು ಇದು ಸಹಾಯವಾದ ಪ್ರವೃತ್ತಿ ಇನ್ನೊಬ್ಬರಿಗೆ ನೋವಾದರಂತಹ ಮಾತನಾಡಲಿಕ್ಕೆ ಕಲಿ ಮಾತಿನ ಮೂಲಕ ಮಾಡುವ ತಪಸ್ಸು ಅದು ಸತ್ಯವೂ ಅದು ಪ್ರಿಯೂ ಅದು ಹಿತವಾಗದು ಬಹಳ ಕಷ್ಟ ಸತ್ಯ ಆದ್ರೆ ಪ್ರಿಯಾಗಿರೋದಿಲ್ಲ ಪ್ರಿಯಾದ್ರೆ ಹಿತ ಆಗಿರುವುದಿಲ್ಲ ಮೂರು ವರ್ಷ ಆಗಲು ಉಂಟಲ್ಲ ಮೂರು ವರ್ಷವಾಗಿ ಮಾತಾಡುವುದ್ರೆ ಮಾತಾಡಲಿಕ್ಕೆ ಮಾತೇ ಸಿಗೋದಿಲ್ಲ ಸ್ವಾಮಿ ಇಂತಾದ್ರು ಸಿಗೋದಿಲ್ಲ ನಾವು ಸತ್ಯ ಹೇಳುವ ಅಪ್ರಿಯಾಗುತ್ತೆ ಪ್ರಿಯಾದ್ರೆ ಅತ್ಯುತ್ತೆ ಆ ಪ್ರಿಯೆ ಎಲ್ಲಾದ್ರೂ ಹಿತಾಗುತ್ತೆ ಆದರೆ ಮಾತಾಡಬೇಡ ಮತ್ತೆ ಏನು ಸ್ವಾಧ್ಯಾಯಾಭ್ಯಾಸನ ಏನಾದರೂ ಒಳ್ಳೆ ಗ್ರಂಥವನ್ನು ಓದಯಾ ನಾತು ನಿನ್ನ ಮಾತಾಡುವುದಕ್ಕೆ ಬಾಯಿ ವರ್ಷ ಆಗುದಿಲ್ಲ ಒಳ್ಳೆ ಗ್ರಂಥವನ್ನು ಓದು ನಾತಿಯನ್ನು ಕೂದಿಸಿ ಕೇಳಿ ಇದು ನಿನ್ನ ಮಾತಕ್ಕ ತಪಸ್ಸು ಇದು ಮಾತಿನ ಮೂಲಕ ದೇಹದ ಮೂಲಕ ಮೈಯ ಮೂಲಕ ಮಾತಿನ ಮೂಲಕ ಮನಸ್ಸಿನ ಮೂಲಕ ಮಾಡತಕ್ಕ ತಪ್ಪಸ್ ಏನದು ಮನಃಪ್ರಸಾದ ಸೌನ್ಯತ್ವ ಮೌನ ಮಾತ್ಮ ನಿಗ್ರಹ ಮಾಶುದ್ದಿ ಮನಸ್ಸು ಮುಖ್ಯತೆ ಜೀವನ ಧರ್ಮವನ್ನ ಎಷ್ಟು ಸುಂದರವಾಗಿ ಹೇಳ್ತಾನೆ ಕೃಷ್ಣ ಮನಃಪ್ರಸಾದ ಯಾವತ್ತು ಯಾರ ಬಗ್ಗೆಯೂ ಮನಸ್ಸು ಕಳಿಸಿಕೊಳ್ಳಬೇಡ ಯಾರ ಬಗ್ಗೆಯೂ ಕೆಟ್ಟ ಯೋಚಿಸಬೇಡ ಪ್ರಸನ್ನಾಗಿರು ಅಂದ್ರೆ ಟೆನ್ಷನ್ ಇವತ್ತು ನಮ್ಮ ಸಮಸ್ಯೆಯೇ ಟೆನ್ಷನ್ ಇವತ್ತಿನ ಜೀವನದಲ್ಲಿ ಸಮಸ್ಯೆ ಟೆನ್ಷನ್ ಸಣ್ಣ ಸಣ್ಣ ವಿಷಯಗಳಿಗೂ ಟೆನ್ಷನ್ ಇದು ಟೆನ್ಷನ್ ದಿನಯೋಗ ಟೆನ್ಷನ್ ಜಾಸ್ತಿ ಮಾಡಿ ಖಾಲಿ ಕಳಿಸಿಕೊಳ್ಳೋದು ಅದರಿಂದ ಏನಾಗುವುದು ಬಿ ಜಾಸ್ತಿ ಆಯಿತು ಡಯಬಿಟೀಸ್ ಜಾಸ್ತಿ ಆಯಿತು ಟೆನ್ಷನ್ ಜಾಸ್ತಿ ಆಗುತ್ತೆ ಎಲ್ಲೋ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುವುದು ಕಡೆ ಡಾಕ್ಟರ್ ಜಾಸ್ತಿ ಆಗಿ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ ಒಂದೇ ಜಾಸ್ತಿ ಆಗ್ತಾ ಹೋಗೋದು ಇವರು ಮದ್ದು ಹೋಗುವುದು ಜಾಸ್ತಿ ಆಗಿ ಕಡೆ ಎಸ್ ಮದ್ದು ಹೋಗಿದ್ರು ಟೆನ್ಷನ್ ಇರಲಿಲ್ಲ ಡಯಬಿಟಿಸು ಇರಲಿಲ್ಲ ಅನ್ನೋ ಸ್ಥಿತಿ ಬಂದ್ರು ಅಂದ್ರೆ ಹೇಳ್ತಾರೆ ಎಂತ ಸಮಸ್ಯೆಗಳು ಬಂದಾಗಲೂ ತಲೆ ಕೆಡಿಸಿಕೊಳ್ಳದೆ ನೆಮ್ಮದಿಯಾಗಿರುವುದಕ್ಕೆ ಮೊದಲು ಅಭ್ಯಾಸ ಮಾಡುವುದು ಇದಲ್ ಸೈಕಾಲಜಿ ಭಾಗವತಲ್ಲೊಂದು ಮಾಡಿದ ವಿಶ್ವಶೇಯ ಸ್ಥಿತಿಲಯೋದ್ಧ ಹೇತುರಾಜ್ಯೋ ಯೋಗೇಶ್ವರ ಯೋಗ ಮರ್ದ ಕ್ಷೇಮಂ ನಿಹಾಸ್ತಿ ಸನೋ ಭಗವನ್ ಸ್ಯಧೀಶಃ ತತ್ರ ಅಸ್ವದೀಯಲ್ಲಿ ಮೃಷೇನ ಕಿಯಾಮಿ ಹ ಈ ಜಗತ್ತನ್ನು ಸೃಷ್ಟಿ ಮಾಡಿದ ನಿನ್ನನ್ನು ಸೃಷ್ಟಿ ಮಾಡಿದ ಒಂದು ಶಕ್ತಿ ಇದೆಯಲ್ಲ ಅದು ನಿನ್ನ ಸಮಸ್ಯೆಯನ್ನು ಅದೇ ಸೃಷ್ಟಿ ಮಾಡಿಕಲ್ಲ ನೀನು ನಿನ್ನ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಳ್ಳಲಿಲ್ಲ ನಿನ್ನ ಸಮಸ್ಯೆಯನ್ನು ಯಾರು ಸೃಷ್ಟಿ ಮಾಡಿದೋ ಅದನ್ನು ಬಗೆಹರಿಸುವ ವಿಧಾನ ಏನು ಅನ್ನೋದು ಅವರಿಗೆ ಗೊತ್ತಿದೆ ನೀನು ಸುಮ್ನೆ ತಲೆಕೆಳಿಸಿಕೊಳ್ಳುತ್ತೀ ಯಾಕೆ ನೀನು ತಲೆಕೆಳಿಸಿಕೊಂಡದ್ರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ ಒಂದು ವೇಳೆ ಕೂಲಾಗಿ ಕೂತು ಸಮಸ್ಯೆಗೆ ಪರಿಹಾರ ಕಂಡಿತು ತಲೆ ಕೆಳಸಿಕೊಂಡಂತೂ ಸಮಸ್ಯೆ ಪರಿಹಾರ ಆಗುದೇ ಇಲ್ಲ ಮತ್ತೆ ಪ್ರಾಬ್ಲಮ್ ಇಸ್ ಡಬಲ್ಡ್ ಏನು ಒಂದು ಸಮಸ್ಯೆ ಇದೆ ತಲೆಗಿಳಿಸಿದ್ರೆ ನನ್ನ ಸಮಸ್ಯೆ ಸೊ ಸಮಸ್ಯೆ ಹೆಚ್ಚಾಗಿ ಗಮನ ಆಗಲಿಲ್ಲ ಎಂತ ಸಮಸ್ಯೆ ಬಂದಾಗಲೂ ತಲೆಕೆಡಿಸಿಕೊಳ್ಳಬೇಡ ಸಮಸ್ಯೆ ಬಂದಾಗಲೂ ತಲೆಕೆಡಿಸಿಕೊಳ್ಳದೆ ನೆಮ್ಮದಿಯಿಂದ ಶಾಂತವಾಗಿ ನದಕಾ ಇರಬಲ್ಲೋ ನಿನ್ನ ಜೀವನದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಮನಃಪ್ರಸಾದ ೌನ್ಯತ್ವಂ ಮತ್ತೆ ಯಾರ ಬಗ್ಗೆಯೂ ಕೂಡ ಕ್ರೂರವಾದ ವರ್ತನೆ ಕೆಟ್ಟ ವರ್ತನೆ ದ್ವೇಷ ಅವರ ಬಗ್ಗೆ ಮನುಷ್ಯನ ಬದುಕು ಎಷ್ಟು ದಿವಸದ್ದು ಎಷ್ಟು ಕ್ಷಣದ್ದೋ ಗೊತ್ತಿಲ್ಲ ಯಾರ ಬಗ್ಗೆ ಏನು ದ್ವೇಷ ಸಾಧನೆ ಅದರಿಂದ ಯಾರ ಬಗ್ಗೆಯೂ ಹಗೆಗಳ ಮೇಲೆ ಕೂಡ ಕ್ರೌರ್ಯವನ್ನ ಮಾಡಬೇಡ ಯಾವಾಗಲೂ ಸೌನ್ಯವಾಗಿರಬೇಕು ಶತ್ರುಗಳ ಹತ್ರವೂ ಪ್ರೀತಿಯಿಂದ ಮಾತಾಡಲಿಕ್ಕೆ ಅಭ್ಯಾಸ ಮಾಡುವ ಯಾರನ್ನು ದ್ವೇಷಿಸಬೇಡ ಹಗೆ ಸಾಧನೆ ಮಾಡಬೇಡ ಅಂದರೆ ಮೌನಂ ಕೆಲವರು ಮೌನ ಅಂದ್ರೆ ಸೈಲೆನ್ಸ್ ಅಂತ ಇಂಗ್ಲೀಷ್ ನಲ್ಲಿ ಅನುವಾದ ಮಾಡ್ತಾರೆ ಏನು ಭಯಾನಕವಾಗಿದೆ ನೋಡಿ ಇದು ಮನಸ್ಸಿನ ಕ್ವಾಲಿಟಿ ಮಾತಿನ ಕ್ವಾಲಿಟಿ ಆಗಿದ್ರೆ ಎರಡನೇ ಶ್ಲೋಕದಲ್ಲಿ ಬಂದಿದ್ರೆ ಸೈಲೆನ್ಸ್ ಅಂತ ಹೇಳಬೇಕು ಸಂಸ್ಕೃತ ಶಬ್ದ ಬೇರೆ ಭಾಷೆಯಲ್ಲಿ ಅನುವಾದ ಮಾಡುವವರಿಗೆ ಅಂದ್ರೆ ಮೌನ್ ಅಂದ್ರೆ ಸೈಲೆನ್ಸ್ ಅಂತ ಬಂದರೆ ಇದು ಮಾನಸಿಕ ಧರ್ಮ ಮೌನ ಸೈಲೆನ್ಸ್ ಅಲ್ಲ ಮೆಡಿಟೇಷನ್ ಕಾನ್ಸೆಂಟ್ರೇಷನ್ ಮನನ ಯಾವುದೇ ಒಂದು ಸಂಗತಿಯನ್ನು ಆಳವಾಗಿ ಯೋಚಿಸುವುದು ಊಟಕಿ ಮಾತಾಡಬೇಡ ಅಂದರೆ ಆತ್ಮವಿನಿಗ್ರಹ ಮನಸ್ಸು ಆಳವಾಗಿ ಚಿಂತಿಸಬೇಕಾಗಿದ್ರೆ ನಿನ್ನ ಮೇಲೆ ನನಗೆ ನಿಯಂತ್ರಣವಿರಲಿ ನಿನ್ನ ಇಂದ್ರಿಯದ ಮೇಲೆ ನಿನಗೆ ನಿಯಂತ್ರಣವಿರಲಿ ನಿನ್ನ ಇಂದ್ರಿಯಗಳು ನಿನ್ನನ್ನು ಕುಲಿಸುವುದಲ್ಲ ನೀನು ಇಂದ್ರಿಯಗಳನ್ನು ಕುಲಿಸದೆ ನಿನ್ನ ಮನಸ್ಸು ಹೇಳಿದ ಹಾಗೆದಲ್ಲ ನೀನು ಹೇಳ ಹಾಗೆ ನಿನ್ನ ಮನಸ್ಸು ಕೇಳಿದ್ರೆ ಯಾಕೆಂದ್ರೆ ಮನಸ್ಸು ಒಂದು ಮಂಗ ಅದು ಕುಣಿಯುವಂತೆ ಸಂಚಲಂಬಿ ಮನಃ ಕೃಷ್ಣ ಪ್ರಮಾತಿ ಬಲದೃಢ ಆದರೆ ಆ ಮಂಗವನ್ನ ನೀನು ಕುಣಿಸಬೇಕು ಮಂಗನೇ ನಿನ್ನನ್ನು ಕುಣಿಸಬಾರದು ಈ ಎಚ್ಚರ ನಿಮಗಿರಲಿ ಆತ್ಮವಿಗ್ರಹ ಮತ್ತೆ ಭಾವ ಸಂಶುದ್ದಿಮ ಭಾವ ಸಂಶುದ್ದಿ ಯಾರ ಬಗ್ಗೆಯೂ ಸಂಶಯ ದೃಷ್ಟಿಯಿಂದ ನೋಡಬೇಡ ನಮ್ಮಲ್ಲಿ ಒಂದೊಂದು ಮೊದಲ ಪರಿಚಯ ಆಗಲಿ ಯಾಕೆ ನಂಬುದು ನಂಬಿಕೆ ಸ್ವಲ್ಪ ಜಾಗೃತಿ ಆಗಿರುವುದು ಕೃಷ್ಣ ಹೇಳ್ತಾನೆ ನಂಬದೇ ಇರುವುದು ಬೇಸಿಕ್ ಕ್ವಾಲಿಟಿ ಅಲ್ಲ ನಂಬುವುದು ಬೇಸಿಕ್ ಕ್ವಾಲಿಟಿ ಆದರೆ ಎಲ್ಲರನ್ನೂ ನಂಬು ಅವನು ನಿಮಗೆ ತಪ್ಪಿ ಹಾಕಿದರೆ ಆಮೇಲೆ ನಂಬುದು ಬಿಡು ತೊಪ್ಪಿ ಹಾಕುವ ತರತು ನಂಬುದು ಅಂದ್ರೆ ನಂಬುವುದು ಮೂಲ ಧರ್ಮವಾಗ ಅಪಡಂಬಿಕೆ ಅವರ ಮೂಲ ನೆರವಾಗಬಹುದು ನನ್ನ ಹಾಗೆಯೇ ಅವರು ಭಾವ ಸಂಶೋಧನೆ ಹೇಳಿದ್ರೆ ನಾನು ಹೇಳುವ ಹಾಗೆ ಅವರು ನನ್ನ ಸುಖುಖ ಅವರ ಸುಖರುಖ ಬೇರೆ ಅಲ್ಲ ಅಂತ ಇನ್ನೊಬ್ಬರ ಜೊತೆಗೆ ನಂಬಿಕೆಯಿಂದ ಪ್ರೀತಿಯಿಂದ ಸ್ಪಂದಿಸು ಇದೇ ನೀವು ಮನಸ್ಸಿನ ಮೂಲಕ ಮಾಡುವ ತಪಸ್ಸು ಇಲ್ಲಿ ಯಾವ್ದಾರ ಕಾಡಿ ಹೋಗುವ ಮಾಡುವ ತಪಸ್ಸು ಉಂಟು ಇದ್ದರು ಅಥವಾ ಅಧ್ಯಾತ್ಮದ ತಪಸ್ಸು ಉಂಟು ಲೌಕಿಕ ಜೀವನಕ್ಕೂ ಇದು ಸೈಕಾಲಜಿ ನಾನು ಹೇಳಿ ಭಗವದ್ಗೀತೆ ಒಂದು ಸುಂದರವಾದ ಮನಶಾಸ್ತ್ರ ಈ ರೀತಿ ತಪಸ್ಸು ನಾವು ಮಾಡಬಹುದು ಮಾಡಬಹುದಲ್ಲ ಮಾಡಬೇಕು ಮಾಡದೆ ಇದ್ರೆ ಯಶಸ್ವಿಯಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ ಇವೆಲ್ಲ ಒಬ್ಬ ಯಶಸ್ವಿಯಾಗಿ ಲೌಕಿಕವಾಗಿ ಅಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಮ್ಮ ಜೀವನದ ಮುಖ ಏನೇ ಇರಲಿ ಅದರ ಹಿಂದೆ ಇರಬೇಕಾದ ತಪಸ್ವಿ ಅದಕ್ಕೆ ಕೃಷ್ಣನ ಸಂದೇಶ ಅದು ಯೂನಿವರ್ಸಲ್ ಅದು ಭಾರತದವರಿಗೆ ಅಥವಾ ಯಾವುದೋ ಒಂದು ಯುಗದವರಿಗೆ ಹಳೇ ಕಾಲದವರಿಗೆ ಹೊಸ ಕಾಲದವರಿಗೆ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ವಯಸ್ಕರಿಗೆ ಶೂದ್ರರಿಗೆ ವಿದೇಶಿಯರಿಗೆ ವರದೇಶಿಯರಿಗೆ ಅಂತಲ್ಲ ಮನುಕುಲಕ್ಕೆ ಸಂದೇಶ ಕೊಡ್ತಾನೆ ಇದು ಯಾವ ಕಾಲಕ್ಕೂ ಯಾವ ದೇಶದ ಜನ ಓದಿದ್ರು ರಿಲೆವೆಂಟ್ ಆಗಿರತಕ್ಕಂಥ ಮಾತುಗಳನ್ನ ಕೃಷ್ಣ ಕೊಡ್ತಾರೆ ಇಂತಹ ಒಂದು ಸಾರ್ವಕಾಲಿಕ ಸನಾತನ ಅಂದ್ರೆ ಸಾರ್ವಕಾಲಿಕ ಅಂದ್ರೆ ಹೇಳಿದೆ ಸಾರ್ವಕಾಲಿಕ ಧರ್ಮವನ್ನು ಹೇಳುವ ಸನಾತನ ಧರ್ಮವನ್ನು ಹೇಳತಕ್ಕ ಸನಾತನ ಗ್ರಂಥ ಭಗವದ್ಗೀತೆ ಅದರ ಕೆಲವು ತುಣುಕುಗಳನ್ನು ನಾವು ಇದ್ದೇವೆ ನಾನು ಅದನ್ನ ಸವಿಯುವುದಕ್ಕೆ ನೆರವು ಮಾಡಿ ಕೊಟ್ಟಿದ್ದೀನಿ ನೀವು ಇಷ್ಟು ಜನ ಈ ಹಾಲಿನಲ್ಲಿ ತುಂಬಿದಾಗ ನಾನು ಅದನ್ನ ಸವಿಯುವುದು ಸಾಧ್ಯವಾಯಿತು ಒಂದು ವೇಳೆ ನೀವೆಲ್ಲ ಈ ಸಂಜೆ ಹೊತ್ತು ಟಿವಿ ಇದೆ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತ್ಕೊಳ್ಳುವಾಗ ಏನು ಭಗವದ್ಗೀತೆ ಕೇಳುವುದು ಅಂತ ಮನಸ್ಸಿನಲ್ಲಿ ಭಗವಂತ ಪ್ರೇರಣೆ ಮಾಡಿದ್ದಾರೆ ಹೇಳ್ತಾರೆ ಭಗವಂತ ಹಾಗೆ ಪ್ರೇರಣೆ ಮಾಡಿದರೆ ನಾನಿಲ್ಲಿ ಕೂತು ಏನು ಭಗವದ್ಗೀತೆ ಬಗ್ಗೆ ಯೋಚನೆ ಮಾಡುವುದು ಖಾಲಿ ಕೂಶಿಗಳಂತ ಸಂಬೋಧನೆ ಪ್ರಾರಂಭ ಮಾಡಿ ಏನ್ ನಾನ್ ನನ್ನ ಸಹ ಸ್ವತಟ ಭಾಷಣ ಮಾಡೋದು ಏನ್ ಮಾಡೋದು ಅದ್ರಿಂದ ಕೃಷ್ಣ ಅಂತರ ಹೇಳ್ತಾನೆ ಯಾವ ಕ್ರಿಯೆಯು ಒಬ್ಬನಿಂದ ಆಗುವುದಿಲ್ಲ ಅದು ತತ್ರಯೋ ವಂಶದ ಕರ್ತಾರಂ ಆತ್ಮಾನಮೇಲಂತಹ ಪಶ್ಯಕಟಿತ್ವ ನಶ್ಯತಿ ದುರ್ಮತಿ ನಾನೇ ಮಾಡಿದೆ ಹೇಳ್ತಾ ತಿಳ್ಕೊಳ್ತೇನೆ ಪ್ರಪಂಚದ ಸತ್ಯದ ಇವೇ ಇಲ್ಲ ನಾನು ಮಾತಾಡಬೇಕಾಗಿದ್ದರೂ ಕೂಡ ನೀವು ಇಷ್ಟು ಜನ ಇಲ್ಲಿ ನನ್ನ ಮಾತಿನ ಹಿಂದೆ ನಿಮ್ಗೆ ಇಷ್ಟು ಜನ ಕಲ್ಸಿಸ್ತಾ ಇದೆ ಅಷ್ಟೇ ಅಲ್ಲ ನಾನು ಮಾತಾಡಬೇಕು ನನಗೊಂದು ಬಾಯಿ ಇರಬೇಕು ಬಾಯಿಯಲ್ಲಿ ಮಾತಾಡಬೇಕ ಬಾಯಿಯಲ್ಲಿ ಶಬ್ದ ಬರಬೇಕ ಶಬ್ದ ಒಂದು ದೇಹ ಅದಕ್ಕೊಂದು ಬಾಯಿ ಒಂದು ಬ್ರೈನು ಅದ್ ವಿಷಯ ನೆನಪಾಗಬೇಕು ಅದಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ ಅದಕ್ಕೆ ನೀವು ನಿಮಗೆ ಮನೆಯಲ್ಲಿ ಬಂದು ಇಷ್ಟು ಅಂತ ಕಾಣಿಸುದು ಇಡೀ ಯೂನಿವರ್ಸಲ್ ಪಾರ್ಟಿಸಿಪೇಷನ್ ಇಸ್ ದರ್ ನನಗೆ ಬಾಯಿ ಬಂತು ನನಗೆ ದೇಹ ಬಂತು ಯಾರಿಂದ ಬಂತು ನನ್ನ ಅಪ್ಪ ಅಮ್ಮ ಅವರಿಗೆ ವಿಶ್ವದ ಮೂಲ ಕನಕ ಕಾರ್ಯಕ್ರಮದ ಮೂಲ ಪ್ರತಿಯೊಂದು ಕ್ರಿಯೆಗೆ ಇಡೀ ಯೂನಿವರ್ಸ್ ಪಾರ್ಟಿಸಿಪೇಷನ್ ಇದೆ ಒಂದು ಘಟಕ ಒಬ್ಬೊಬ್ಬ ಏನೂ ಮಾಡುವುದಿಲ್ಲ ಇಡೀ ವಿಶ್ವದ ಪಾರ್ಟಿಸಿಪೇಷನ್ ಪ್ರತಿಯೊಂದು ಪ್ರಿಯ ಹಿಂದೆ ಈಗಿದ್ದು ಕೂಡ ಯಾರಾದರೂ ಒಬ್ಬ ನಾನು ಮಾಡಿದೆ ಎಂತ ಸ್ಟೇಟ್ಮೆಂಟ್ ಕೊಡುತ್ತ ನಡ್ರೆ ಅವನಂತಹ ದಡ್ಡ ತಿರುಗೇರಿ ಪ್ರಪಂಚದಲ್ಲಿ ಆತ್ಮ ನಮ್ ಕೇವಲ ಅಟೂಟ ಬುದ್ಧಿತ್ವಾದ ನಸ ಪಶ್ಚಿತಿ ದುರ್ಮತಿ ಅವನು ಏನೂ ತಿಳಿಯದ ಹೆಡ್ಡ ಶಿಕ್ಷ್ಮಣಿ ಅಂತಾನೆ ಕೃಷ್ಣ ನಮಗೆ ಎತ್ತರ ಪ್ರತಿಕ್ಷಣದಲ್ಲಿ ಗೊತ್ತಾಗುತ್ತೆ ಒಂದೊಂದು ಪ್ರಿಯರು ನಾವು ಸಾವಿರ ಸಾವಿರ ಕೈಗಳ ನೆರವು ಪಡೆದು ನಾವು ಬದುಕುತ್ತೇವೆ ನಾನು ನನ್ನ ಕಾಲ ಮೇಲೆ ಬದುಕ್ತಾ ಸುಳ್ಳು ನಾನು ಮಾತಾಡ್ತಾ ಇದ್ದೇನೆ ಎನ್ನುವುದು ಸುಳ್ಳು ನಾನು ಒಂದು ಕ್ಯಾಸೆಟ್ ಒಂದು ಕ್ಷೇಪ ಕಾಲದವರು ಇದನ್ನ ಯಾವುದೋ ಕ್ಯಾಸೆಟ್ ಹಾಕಿ ಇದರಲ್ಲಿ ಯಾವ ಬಟನ್ ಓದ್ತಿದ ಆ ಬಟನ್ ಓದ್ತಿದ್ದು ಆ ಕ್ಯಾಸೆಟ್ ಮುಗಿಯವರಿಗೆ ಅದು ತಿರುಗುತ್ತಾ ಇರುತ್ತೆ ತದ್ ಮಾಡ್ತಾ ಇರುತ್ತೆ ನೀವು ಆ ಕ್ಯಾಸೆಟ್ ಅನ್ನು ಕೇಳ್ತಾ ಇರ್ತೀರಿ ಈ ಸ್ಟೇಟ್ ರೆಕಾರ್ಡ್ರು ತನ್ನ ಕೆಲಸ ಮಾಡುತ್ತೆ ಈ ಯಂತ್ರದ ಹಿಂದೆ ಇರತಕ್ಕಂತಹ ಈ ಯಾಂತ್ರಿಕನಿಗೆ ಆ ಮಾಂತ್ರಿಕನಿಗೆ ಶರಣಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ